ಜಯತಿ ಹರಿರಚಿಂತ್ಯದೇವಕಂದ್ಯ ಪರಮಗುರುರೀಷ್ಟಾವಕ್ತಿ ಸಜ್ಜನಾತ್ಯಕ್ತೋಷ ಸರಸಿಜನಯನಸೌ ಶ್ರೀಪತಿರ್ಮನದೋನ व्यासाय भवनाशाय ಶ್ರೀಷಾಯ ಗುಣರಾಶಯ ಶುದ್ಧ್ಯಾ ಶುದ್ಧ ಮಧ್ವಾ ನಮೋ ನಮಃ ಅಭ್ರಮಂ ಭಂಗರ್ಹಿತ ಅಜರಂ ವಿಮಲ ಸದಾ ಆನಂದತಿತ್ತಮೇತಾಪಾರಾಯಣ ಜಗದೆಕನಾಥ ಸಕಲಲೋಕನಮಸ್ಕೃತುಣ್ಯವರ್ಧಿತ ಅಜಂ ವಿಭು ಮಾಧ್ಯಮೀಶಂ ವಂದೇ ಭವ್ರಮಾಥುರಸಿಂದ್ಯಂ ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮ ದೇವೀ ಸರಸ್ವತೀಂ ವ್ಯಾಸಂ ತೋ ಜಯ ಮುದೀರೆಯ ದೇವನ್ನಾರಾಯಣ ನತ್ವಾಷ ವಿವರ್ಜಿ ಪರಿಪೂರ್ಣ ಗುರುಸ್ಥಾನ್ ಗೀತಾರ್ಥಂ ವಕ್ಷಾಭಿಲೇಷ ಮೂರನೇ ಅಧ್ಯಾಯದ ಪಠಣದ ಮಹತ್ವವನ್ನು ಪದ್ಮಪುರಾಣ ಈ ರೀತಿಯಾಗಿ ಹೇಳ್ತಾ ಇದೆ ಜನಸ್ಥಾನದಲ್ಲಿ ಒಬ್ಬ ಕರ್ಮಾಚಾರ ಭೃಷ್ಟನಾದ ಒಬ್ಬ ಬ್ರಾಹ್ಮಣನಿದ್ದಾನೆ ಅವನ ಹೆಸರು ಜಡ ಅಂತ ಆ ಹೆಸರಿಗೆ ತಕ್ಕಂತೆ ಇದ್ದವನು ಅವನು ವಸ್ತು ವಸ್ತು ಹುಟ್ಟಿದ್ದು ಬ್ರಾಹ್ಮಣ ಜನ್ಮದಲ್ಲಿ ಆದರೂ ಕೂಡ ಅವನು ಮಾಡಿದ್ದು ವೈಶ್ಯ ವೃತ್ತಿ ಅಂದರೆ ವ್ಯಾಪಾರ ವಾಣಿಜ್ಯ ವೃತ್ತಿ ಮಾಡ್ತಾ ಇದ್ದ ತುಂಬ ಹಣವನ್ನು ಸಂಪಾದನೆ ಮಾಡಿದ ಮಾಡಿದ ಹಣವನ್ನೆಲ್ಲ ದುಶ್ಚರಚಕ್ಕೆ ಬಲಿಯಾಗಿ ಕಳೆದುಕೊಂಡ ಯಾಕೆಂದ್ರೆ ಅವರಿಗೆ ಜೂಜಾಡುವ ಸ್ವಭಾವ ವೇಷ ಸಹವಾಸ ಎಲ್ಲ ಇತ್ತು ಎಲ್ಲ ಸಂಪಾದನೆ ಮಾಡಿದ್ದು ಹಣ ಕರಿಗಿ ಹೋಯ್ತು ಅದಾದ ನಂತರ ಅಡ್ಡದಾರಿ ಹಿಡಿದ ಎಲ್ಲ ಲೂಟಿ ಮಾಡಿ ತಾನು ಅಪ ಕಳ್ಳತನ ಮಾಡಿ ಜೀವಿಸ್ತಾ ಇದ್ದ ಒಮ್ಮೆ ಮುಜುಗಳು ತನ್ನೂ ಕೊನೆಗೆ ಕಷ್ಟಪಟ್ಟು ಸಂಗ್ರಹ ಮಾಡಿ ಈ ಚಾಮರ ಕಸ್ತೂರಿ ಇದನ್ನೆಲ್ಲ ಸಂಗ್ರಹ ಮಾಡಿ ಅದು ಪರದೇಶಕ್ಕೋಗಿ ಅದನ್ನು ವ್ಯಾಪಾರ ಮಾಡಿ ಸಂಪಾ ಹಣ ಸಂಪಾದನೆ ಮಾಡಬೇಕು ಅಂತ ಹೋದರೆ ಮಧ್ಯ ಮಾರ್ಗದಲ್ಲಿ ಅವನು ಕಳ್ಳ ದಾರಿಯಲ್ಲೇ ಹೋಗ್ತ ಇದ್ದ ಯಾಕೆಂದ್ರೆ ಅವರಿಗೆ ಕೆಟ್ಟ ಸಹವಾಸ ಎಲ್ಲ ಇರುವುದರಿಂದಾಗಿ ಕಳ್ಳರು ಅವನನ್ನು ಕೊಂದು ಅವನಲ್ಲಿದ್ದ ಎಲ್ಲ ಮೌಲ್ಯ ವಸ್ತುಗಳನ್ನು ಅಪರಿಸ್ಕೊಂಡು ಹೋದು ಅವನು ಸತ್ತ ಯಾಕೆ ಮಾಡಬಾರದ ಪಾಪಕರ್ಮದಿಂದಾಗಿ ಸತ್ತು ಸತ್ತ ಆದ ಸದ್ಗತಿ ಆಗಿಲ್ಲ ಅವನು ಒಂದು ದೇವ ಪಿಶಾಚಿಯಾಗಿ ಅಲೆದಾಡ್ತಾ ಇದ್ದ ಇತ್ತ ಆ ಜಡ ಎಂಬ ವೇಶ್ಯ ಅಂದರೆ ವೈಶ್ಯವೃತ್ತಿಯನ್ನು ಮಾಡ್ತಕ್ಕಂಥ ಆ ಬ್ರಾಹ್ಮಣನ ಮಗ ಮೇಧಾವಿ ಅಂತ ಅವನು ತುಂಬ ತಂದೆ ಹಾಗಲ್ಲ ಒಳ್ಳೆ ಸದಾಚಾರ ಸದ್ವಿಚಾರವಂತನಾಗಿದ್ದ ಕರ್ಮಠ ಕರ್ಮಶೀಲನಾಗಿದ್ದ ಸದಾಚಾರಶೀಲನಾಗಿದ್ದ ವಿವೇಕಿಯಾಗಿದ್ದ ಅವನು ತಂದೆ ಬರ್ತಕ್ಕಂಥ ದಾರಿಯನ್ನು ತುಂಬ ಕಾಯ್ದ ತಂದೆ ಹಿಂತಿರ್ಗಲಿಲ್ಲ ತಂದೆ ಎಲ್ಲೇ ಅಂತ ತುಂಬ ಹುಡುಕಿದ ವಿಚಾರ ಮಾಡಿದ ಸುಳಿವೇ ಇಲ್ಲ ಕೊನೆಗೆ ತಂದೆ ಜೊತೆಗೆ ಒಬ್ಬ ವ್ಯಾಪಾರಕ್ಕೆ ಹೋದವನು ಅವನನ್ನು ವಿಚಾರಿಸ್ತಾನೆ ಇಲ್ಲ ನಿನ್ನ ತಂದೆ ಹೀಗಾದ ಅಂತ ಹೇಳಿದ ತಕ್ಷಣ ತುಂಬ ದುಃಖ ಆಯ್ತು ಅವನಿಗೆ ಇನ್ನೇಳಿದ್ರೂ ಕೂಡ ಕಾಶಿಗೆ ಹೋಗಿ ತಂದೆಗೆ ಒಳ್ಳೆ ಸದ್ಗತಿಯಾಗುವಂತೆ ಕರ್ಮ ಮಾಡಿ ಬರಬೇಕು ಅಂತ ಹೊರಟ ಮಧ್ಯ ಮಾರ್ಗದಲ್ಲಿ ಅವನು ಅಲ್ಲಲ್ಲಿ ಸಂಧ್ಯಾ ವಂದನೆ ಕಾಲ ದೇವ್ರ ಪೂಜಾ ಕಾಲದಲ್ಲಿ ಅಲ್ಲಲ್ಲಿ ತಂಗ್ತಾ ಇದ್ದ ತಂಗಿ ತಂಗಿ ಸಂಧ್ಯಾ ವಂದನೆ ಮಾಡಿ ದೇವ್ರ ಪೂಜೆ ಮಾಡಿ ಮಾಡ್ತಾ ಇದ್ದ ಒಮ್ಮೆ ಏನಾಯಿತು ಅಂದರೆ ಇವನು ಸಂಧ್ಯಾ ವಂದನೆ ಮಾಡಲಿಕ್ಕೋಸ್ಕರ ಯಾವ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲೇ ಅದೃಷ್ಟವಶಾತ್ ಅವನ ತಂದೆ ಅತನಾಗಿದ್ದೆ ಇವನೇನು ಮಾಡಿದ ಯಥಾಪ್ರಕಾರವಾಗಿ ಸಂಧ್ಯಾ ವಂದನೆ ಮಾಡಿದ ದೇವ್ರ ಪೂಜೆ ಮಾಡಿದ ಈ ಕರ್ಮ ಮಾಡಿದಂತೂ ಒಂದು ಅಭ್ಯಾಸ ಇಟ್ಕೊಂಡಿದ್ದ ಅವನು ಏನಂದ್ರೆ ಮೂರನೇ ಅಧ್ಯಾಯದ ಒಂದು ಪಠಣದ ಅಭ್ಯಾಸವನ್ನು ಇಟ್ಕೊಂಡಿದ್ದ ಹೀಗೆ ಅವನೇನು ಮಾಡಿದ ಅಂದ್ರೆ ಅದನ್ನು ಪಠನ ಮಾಡಲಿ ಸುಮಾರಿದ ತಕ್ಷಣವೇ ಒಂದು ಘೋರವಾದ ಆಕಾರವುಳ್ಳಂತಹ ದೇವ ಕೂಗ್ತಾ ಧುಪ್ನೆ ಅವನಿಗೆ ಎದುರುಗಡೆ ಬಿತ್ತು ಬಿತ್ತಕ್ಷಣವೇ ಅದು ವಿಶಿಷ್ಟವಾದ ದಿವ್ಯ ರೂಪವನ್ನು ಬಂದಿದೆ ಕೇಳ್ತಾನೆ ನೋಡ್ತಾನೆ ಅವನಿಗೆ ಇದು ತಂದೆ ಅಂತ ಗುರುತಾಯಿತು ಅಪ್ಪ ಏನಿದು ಸಮಾಚಾರ ಅಂತ ಹೇಳಿದಾಗ ಯಾಕೆ ಹೀಗಾಯಿತು ಏನು ಅಂತ ಕೇಳ್ತಾನೆ ಮಗ ಮಗ ತಂದೆ ಹೇಳ್ತಾನೆ ಇಲ್ಲಪ್ಪ ನಾನು ಈ ಮಾಡಬಾರದ ಕರ್ಮದಿಂದ ಈ ಕೆಟ್ಟ ಪಿಶಾಚಿದ ರೂಪವನ್ನು ತಾಳಿದ್ದೆ ಆದರೆ ನೀನು ಆ ಭಗವದ್ಗೀತೆ ಆ ಪಠನ ಮಾಡಿದ್ದಕ್ಕೆ ನನಗೆ ಇಂಥ ಒಂದು ಪುಣ್ಯದಿಂದಾಗಿ ಇಂಥ ದಿವ್ಯ ದೇಹ ಇದ್ದೇನೆ ಅಲ್ಲಿ ಎಲ್ಲ ವಿಮಾನದಲ್ಲಿ ಕೂತ್ಕೊಂಡು ಹೊರನಿಗೆ ಸಿದ್ಧಾದಾಗ ಅವನು ಹೇಳ್ತಕ್ಕಂಥ ಮಾತು ಬಹಳ ಸಂತೋಷ ಆಯಿತು ಅವನಿಗೆ ಅಪ್ಪ ನಾನಿನ್ನೇನು ಮಾಡಬೇಕು ನಿನಗೆ ನೋಡಪ್ಪ ನನಗೇನು ಮಾಡಬೇಕಾಗಿಲ್ಲ ನನಗೆ ಸದ್ಗತಿಯಾಗಿದೆ ಇನ್ನೇನು ನನ್ನ ಸದ್ಗತಿಗೋಸ್ಕರ ಏನೋ ಕಾಶಿಗೆ ಹೋಗಬೇಕಾಗಿಲ್ಲ ಆದರೂ ಒಂದು ನಿಮ್ಮ ಅಣ್ಣನೂ ಕೂಡ ನನ್ನಂತೆ ದುರಾಚಾರ ಸಂಪನ್ನನಾಗಿದ್ದಾರೆ ಅವನು ನರಕದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ ನೀನು ಈ ಭಗವದ್ಗೀತೆ ತೃತೀಯ ಅಧ್ಯಾಯದ ಪಠನ ಮಾಡಿ ಅವನಿಗೆ ಪುಣ್ಯಧಾರೆ ಹೇಳಿದ್ರೆ ಅವನೂ ಸದ್ಗತಿ ಆಗತ್ತಪ್ಪ ನಮ್ಮ ಮನತಲ್ಲಿ ಮಂದಿ ಕರ್ಮಭೃಷ್ಟರಾಗಿ ನರಕದಲ್ಲಿ ಬಿದ್ದಿದ್ದಾರೆ ಅವರನ್ನೂ ಇದೇ ರೀತಿಯಾಗಿ ನೀನು ಉದ್ಧಾರ ಮಾಡುವಂತ ಹೇಳಿದಾಗ ಅವನು ಹಾಗೇ ಮಾಡಿದ್ದಾನೆ ಆ ಭಗವದ್ಗೀತೆ ತೃತೀಯ ಅಧ್ಯಾಯದ ಒಂದು ಪಠಣದಿಂದ ಎಲ್ಲರನ್ನೂ ಮೇಲಕ್ಕೆ ಎತ್ತಿದ ತಾನು ಶ್ರೇಯಸ್ಸನ್ನ ಪಡೆದ ಹೀಗೆ ಕರ್ಮ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡತಕ್ಕಂತಹದ್ದು ಭಗವದ್ಗೀತೆ ಮೂರನೇ ಅಧ್ಯಾಯ ಎಂಬುದರಿಂದ ಅರ್ಥ ಆಗ್ತಾ ಇದೆ ಅಂದ್ರೆ ಏನು ಸೂಚನೆ ಆಗ್ತಾ ಇದೆ ಅಂದ್ರೆ ಈ ಮೂರನೇ ಅಧ್ಯಾಯದಲ್ಲಿ ಇತ್ತ ಅಧ್ಯಾಯಕ್ಕೂ ಎರಡನೇ ಅಧ್ಯಾಯಕ್ಕೂ ಇದಕ್ಕೇನು ಸಂಬಂಧ ಏನಂದ್ರೆ ಎರಡನೇ ಅಧ್ಯಾಯದಲ್ಲಿ ನಿಷ್ಕಾಮ ಕರ್ಮ ಯೋಗವನ್ನು ಕೇಳಿದರು ಆ ನಿಷ್ಕಾಮ ಕರ್ಮ ಯೋಗವನ್ನು ಹೇಳುವಾಗ ಸ್ವಲ್ಪ ಅದನ್ನು ವಿವರಣೆ ಕೊಟ್ಟಿದ್ದಾರೆ ಪೂರ್ಣ ಪ್ರಮಾಣದಲ್ಲಿ ವಿವರಣೆ ಕೊಡಲಿಲ್ಲ ಯಾಕೆಂದ್ರೆ ಬುದ್ಧ್ರಿ ಯೋಗೆ ತಿವಾಂಶುನ ಇಷ್ಟೊತ್ತಲಗೆ ಜ್ಞಾನ ಏನಂತೂ ನಾನು ಜೀವ ಈಶ್ವರ ಸ್ವರೂಪದ ಜ್ಞಾನದ ಬಗ್ಗೆ ಹೇಳಿದ್ದೇನೆ ಇನ್ನು ಮುಂದೆ ನಿನಗೆ ಆ ಜ್ಞಾನದ ಉಪಾಯ ನಿಷ್ಕಾಮ ಕರ್ಮ ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಸ್ವಲ್ಪ ವಿವರಿಸಿದ ಕೃಷ್ಣ ಯಾಕೆಂದ್ರೆ ಕರ್ಮಕ್ಕಿಂತ ಜ್ಞಾನದ ಬಲ ದೊರೆದು ಅದಕ್ಕೆ ಜ್ಞಾನಕ್ಕೆ ಸಾಧನವಾದ ನಿಷ್ಕಾಮ ಕರ್ಮ ಯೋಗವನ್ನು ಮಾಡು ಅದರ ಫಲ ದೊಡದು ವಿಲಕ್ಷಣವಾದದ್ದು ಮತ್ತಲ್ಲಿ ಅನರ್ಥ ಇಲ್ಲ ಸ್ವಲ್ಪ ಸ್ವಲ್ಪ ಗುರುಣ ಕೊಟ್ಟ ಕರ್ಮಜಂ ಬುದ್ಧಿ ಇತ್ತಾಹಿ ಯಾರು ಕರ್ಮವನ್ನು ಅನುಷ್ಠಾನ ಮಾಡಿದರೂ ಕೂಡ ಫಲವನ್ನು ತ್ಯಾಗ ಮಾಡಿ ಫಲದ ಇಚ್ಛೆಯನ್ನು ತ್ಯಾಗ ಮಾಡಿ ಕರ್ಮ ಮಾಡುವಾಗ ಫಲ ಸಂಕಲ್ಪವನ್ನೂ ತ್ಯಾಗ ಮಾಡಿ ಕರ್ಮಾನುಷ್ಠಾನ ಮಾಡಿದರೆ ಅಂತಹ ನಿಷ್ಕಾಮ ಕರ್ಮ ಯೋಗದಿಂದ ಆತನಿಗೆ ಭಗವಂತನ ಅಪರೋಕ್ಷ ಜ್ಞಾನ ಆತ ಜನ್ಮ ಬಂಧನದಿಂದ ಬಿಡುಗಡೆಯನ್ನು ಪಡಿತಾನೆ ಅಂತ ಸಾಮಾನ್ಯ ರೂಪದಲ್ಲಿ ಸ್ವಲ್ಪ ವಿವರಣೆ ಕೊಟ್ಟಿದ್ರು ಆದರೆ ಈಗ ಇಲ್ಲಿ ಮೂರನೇ ಅಧ್ಯಾಯದಲ್ಲಿ ಸಾಮಾನ್ಯ ರೂಪದಲ್ಲಿ ಕರ್ಮಯೋಗದ ಒಂದು ಮಹತ್ವವನ್ನು ಹೇಳಿದ್ರು ಕೂಡ ಅದನ್ನು ಬಿಡಿಸಿ ಇನ್ನಷ್ಟು ಅದನ್ನು ವಿವರಿಸಬೇಕಾಗಿದೆ ಈ ಮೂರನೇ ಅಧ್ಯಾಯದಲ್ಲಿ ಏನು ಮಾಡ್ತಾರೆ ಅಂದರೆ ಇದು ನಿಷ್ಕಾಮ ಕರ್ಮಯೋಗ ಅವಶ್ಯ ಮಾಡಲೇಬೇಕು ಅದನ್ನು ಬಿಡುವಾಗಿಲ್ಲ ಅವಶ್ಯ ಕರ್ತವ್ಯ ಇದನ್ನು ಇದು ಪರ್ಯಾಯ ಮಾಡಿದ್ರೆ ಮಾಡಿದ್ರೆ ಬಿಟ್ಟರೆ ಬಿಡುವಲ್ಲ ವಿಕಲ್ಪ ಅಲ್ಲ ಇಲ್ಲಿ ಮಾಡಲ್ಲೇ ಬೇಕು ನಿಷ್ಕಾಮ ಕರ್ಮ ಅನುಷ್ಠಾನ ಅತ್ಯಾವಶ್ಯಕ ಎಂಬ ಪ್ರಣಯದ ಬಗ್ಗೆ ಭಗವಂತ ಈ ಮೂರನೇ ಅಧ್ಯಾಯದಲ್ಲಿ ಬೆಳಕನ್ನು ಚೆಲ್ತಾ ಮೊದಲು ಅರ್ಜುನನ ಒಂದು ಪ್ರಶ್ನೆ ಇದೆ ಇಲ್ಲಿ ಅರ್ಜುನನೇ ನಮ್ಮ ಪರವಾಗಿ ಅರ್ಜುನ ಪ್ರಶ್ನೆ ಮಾಡ್ತಾ ಏನು ಕೃಷ್ಣ ಹೇಳಿದ ಅಂದ್ರೆ ದೂರೇನ ಹೆವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧವೂ ಶರಣ ಮನ್ವಿಚ್ಛ ಕೃಪಣಾ ಫಲ ಹೇತವ ಅಂತ ಒಂದು ಮಾತು ಹೇಳಿದ್ದಾರೆ ಅಂದರೆ ತುಂಬ ಕಾವ್ಯ ಕರ್ಮಕ್ಕೂ ಬುದ್ಧಿಯೋಗ ಆ ಜ್ಞಾನಕ್ಕೋಸ್ಕರ ನಾವೇನೊಂದು ಕರ್ಮ ಮಾಡ್ತಾ ಇದ್ದೇವೆ ಅದರಿಂದ ನಾವು ಜ್ಞಾನವನ್ನೇನು ಪಡೀತಾ ಇದ್ದೇವೆ ಜ್ಞಾನದ ಫಲ ಎಂಥದ್ದು ಕರ್ಮದ ಫಲ ಎಂಥದ್ದು ಅತ್ಯಂತ ಅದು ನಿಕ ಯಾಕೆ ಅತ್ಯಂತ ನಿಕೃಷ್ಟ ಯಾಕೆ ಅಂತ ಹೇಳಿದ್ರೆ ಅದರಿಂದಾಗಿ ಅದು ಫಲ ಕಡಿಮೆ ಕಾಮ್ಯ ಕರ್ಮಕ್ಕೆ ಫಲ ಕಡಿಮೆ ಆದರೆ ಜ್ಞಾನಕ್ಕೆ ಜ್ಞಾನಕ್ಕೆ ಸಾಧನವಾದ ನಿಷ್ಕಾಮ ಕರ್ಮಕ್ಕೆ ದೊಡ್ಡ ಬಲ ಅದು ವಿಲಕ್ಷಣವಾದ ಬಲ ಯಾಕೆಂದ್ರೆ ಪಾಪ ಪುಣ್ಯವನ್ನು ಕಳಿಸಿಕೊಳ್ತಾನೆ ಬಂದಿನಿಂದ ಬಿಡುಗಡೆ ಆಗ್ತಾ ಇದ್ದೇನೆ ಮತ್ತೆ ಜ್ಞಾನದ ಬಲ ಅಣೆಕಟ್ಟಿನ ಫಲ ಇದ್ದ ಹಾಗೆ ದೊಡ್ಡ ಬಲ ಭಾವ್ಯ ಬಳದಂತೆ ಕಾಮ್ಯಕರ್ಮದ್ದು ಮತ್ತೆ ಕಾಮ್ಯಕರ್ಮ ಮಾಡಿದ್ರೆ ಪತನದ ಭಯ ಇದೆ ಆದರೆ ನಿಷ್ಕಾಮಕರ್ಮ ಯೋಗಿ ಜ್ಞಾನ ಸಂಪಾದನೆ ಮಾಡಿದ ವ್ಯಕ್ತಿಗೆ ಯಾವ ಅನರ್ಥವೂ ಇಲ್ಲ ಇಷ್ಟೆಲ್ಲ ವೈಲಕ್ಷ್ಯನ ಹೇಳಿ ಕರ್ಮ ಎಂಬುದು ಕಾಮ್ಯಕರ್ಮಕ್ಕಿಂತ ಅದೇ ಬುದ್ಧಿಯೋಗಕ್ಕಿಂತ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ನಿಷ್ಕಾಮ ಕರ್ಮ ಯೋಗಕ್ಕಿಂತ ಆ ಕಾಮ್ಯಕರ್ಮ ತುಂಬಾ ನಿಕೃಷ್ಟ ಅಂತ ಕೃಷ್ಣ ಹೇಳಿದ ಅದನ್ನೇ ಕಾಯ್ತಾ ಇದ್ದಾನೆ ಅರ್ಜುನ ಹಾಗಾದ್ರೆ ಕರ್ಮ ಎಂದು ಕಾಮ್ಯಕರ್ಮ ಎಂದು ನಿಕೃಷ್ಟ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಈ ನಿಷ್ಕಾಮಕರ್ಮ ಯೋಗ ಅದು ಅತಿ ಉತ್ಕೃಷ್ಟ ಕಾಮ್ಯಕರ್ಮವನ್ನು ಮಾಡಿದವರು ಅವರ ಬಗ್ಗೆ ಅನುಕಂಪ ಬರುತ್ತೆ ಪಾಪ ಕಾಮ್ಯಕರ್ಮ ಮಾಡಿದ ನಂತರ ಕರ್ಮದಿಂದ ಪುಣ್ಯ ಕ್ಷಯಾದಾಗ ಈ ಲೋಕದಲ್ಲಿ ಬಿದ್ದು ಓದಾರಬೇಕು ಅಲ್ಲಿ ಏನಾದರೂ ಭಗವಂತನ ಬಗ್ಗೆ ತಪ್ಪು ತಿಳ್ಕೊಂಡಿದ್ರೆ ನರಕಕ್ಕೆ ಹೋಗಿ ಬೀಳಬೇಕು ಅಯ್ಯೋ ಶೋಚನೀಯ ಸ್ಥಿತಿಯನ್ನು ತಲುಪ್ತಾರೆ ಆದ್ರೆ ಜ್ಞಾನಿಗಳು ಹಾಗಲ್ಲ ಇಷ್ಟೆಲ್ಲ ನೀನು ಹೇಳಿದ್ದಲ್ಲಪ್ಪಾ ಹಾಗಾದ್ರೆ ನನ್ನೊಂದು ಯಾಕೆ ಮತ್ತೆ ತಸ್ಮಾದ ಯುದ್ಧ ಸ್ವಭಾರತ ಅಂತ ಹೇಳ್ತಾ ಇದ್ದೀನಿ ಕರ್ಮ ಎಂಬುದು ಅಷ್ಟು ಭಯಾನಕ ಅಂತ ಆದ್ರೆ ತತ್ ಕರ್ಮಣಿ ಘೋರೇ ಮಾೋಜಯಸಿ ಜಾಯಿ ಸೈತೆ ಕರ್ಮ ನಷ್ಟೇ ಮತಾ ಬುದ್ಧಿರ್ ಜನಾರ್ಧನ ಬುದ್ಧಿ ಒಂದು ಎರಡ ಅಪರೋಕ್ಷ ಜ್ಞಾನ ಆಗತ್ತೆ ಅಪರೋಕ್ಷ ಜ್ಞಾನಕ್ಕೆ ಸಾಧನವಾದ ಕರ್ಮ ಅಂದ್ರೆ ನಿಷ್ಕಾಮ ಕರ್ಮ ಯೋಗ ಅದೇ ಶ್ರೇಷ್ಠ ಅಂತ ಆದ್ರೆ ನನ್ನನ್ನು ಈ ಘೋರವಾದ ಯಾಕೆ ನಾನು ಮಾಡ್ತಕ್ಕಂಥ ಯುದ್ಧ ಸುಮ್ಮನೆ ಯಜ್ಞ ಯಾಗ ಅಲ್ಲದು ಇದು ಹೊಡೆಯುವುದು ಬಡಿಯುವುದು ಇಲ್ಲಿ ರಾಜದ್ವೇಶದಿಂದ ಪ್ರೇರಿತವಾಗಿಯೇ ಮಾಡಬೇಕಾಗತ್ತೆ ರಾಜೇಶದಿಂದ ಪ್ರೇರಿತವಾಗಿ ಮಾಡ್ತಕ್ಕಂತಹ ಈ ಕರ್ಮದಲ್ಲಿ ಏನಾಗತ್ತೆ ಅಂದ್ರೆ ನರಕಾದ್ಯನರ್ಥ ತಪ್ಪಿದ್ದಲ್ಲ ಅದು ಘೋರ ಕರ್ಮ ಪರೋಪಕಾರ ಮಾಡುದು ಕೆರೆ ಬಾವಿ ತೋರಿಸುದು ಪರವಾಗಿಲ್ಲ ಇನ್ನೊಬ್ಬರಿಗೆ ಉಪಕಾರ ಮಾಡುವ ಇದೇನು ಇದು ಇನ್ನೊಬ್ಬರಿಗೆ ಹಡಿಯುವ ಕರ್ಮ ಅದು ರಾಜದ್ದೇಶದಿಂದ ಪ್ರೇರಿತನಾಗೇ ಮಾಡಬೇಕಾದದ್ದು ಇಷ್ಟು ಘೋರವಾದ ಕರ್ಮದಲ್ಲಿ ನನ್ನನ್ನು ಯಾಕೆ ನೀನು ತೊಡಗಿಸ್ತಾ ಇದ್ದಿ ಕಸ್ಮಾತ್ ಯುದ್ಧ ಸ್ವ ಭಾರತ ಅಂತ ಅಂತ ಹೇಳುತ್ತಾನೆ ಎರಡು ಸಂಬೋಧನೆ ಕೊಡ್ತಾ ಇದ್ದಾನೆ ಜನಾರ್ದನ ಮತ್ತು ಕೇಶವ ಹಿಂದೂ ಹೇಳಿಯಾಗಿ ಕರ್ಥ ಪುನಃ ಹೇಳುವ ಅಗತ್ಯ ಇಲ್ಲ ಅಲ್ವಾ ಹೇಳಿ ಆಗಿದ್ದಾನೆ ತುಂಬಾ ಅರ್ಥ ಇದೆ ಜನಾರ್ದನ ಅಂದಿಗೆ ಅವನು ಹುಟ್ಟುವುದಿಲ್ಲ ಸಂಸಾರವನ್ನು ಮರ್ದನ ಮಾಡ್ತಾನೆ ಅಂತ ಅರ್ಥ ಇನ್ನು ನಿಜವಾಗಿ ಕೂಡ ಇನ್ನೊಂದು ಅರ್ಥ ಹೇಳಬಹುದು ಜನ ಅರ್ಧನ ಅಂದರೆ ಯಾವುದು ಹುಟ್ಟುವುದಿಲ್ಲವೋ ಅದನ್ನು ಮರ್ಧನ ಮಾಡ್ತಾನೆ ಸಾರಸ್ಯ ಅಂದರೆ ಹುಟ್ಟುವುದನ್ನು ಮಾತ್ರ ಮರ್ಧನ ಮಾಡುವುದಿಲ್ಲ ನಮಗೆ ಹುಟ್ಟುವುದು ಯಾವುದು ಹೇಳಿ ಜನ್ಯತೆ ಇಟ್ಟಿ ಜನ ಅಜಾಯತೆ ಇಟ್ಟಿ ಜನ ಎರಡೂ ಅರ್ಥ ಮಾಡ್ಬೋದು ಜನ್ಯತೆ ಯಾವುದು ಹುಟ್ಟುತ್ತೆ ಹೇಳ ಹುಟ್ಟುವುದು ಯಾವುದು ಹುಟ್ಟಿದ ದೇಹ ಯಾವುದೆಲ್ಲ ಹೇಳೆ ತಕ್ಷಣ ಹೇಳಬೇಕು ಯಾವುದೆಲ್ಲ ದೇಹ ಹುಟ್ಟುತ್ತೆ ಯಾವ ದೇಹ ಹುಟ್ಟುತ್ತೆ ಅನಿರುದ್ಧ ದೇಹ ಸ್ಥೂಲ ದೇಹ ಹುಟ್ಟುತ್ತೆ ಯಾವ ದೇಹ ಹುಟ್ಟುವುದಿಲ್ಲ ಲಿಂಗ ದೇಹ ಹುಟ್ಟುವುದಿಲ್ಲ ಸ್ವಲ್ಪ ದೇಹ ಹುಟ್ಟುವುದಿಲ್ಲ ಅದನ್ನು ತೆಗೆದಿಲ್ಲ ಲಿಂಗ ದೇಹ ಹುಟ್ಟುವುದಿಲ್ಲ ಅದು ನಜನ್ಯತೆ ಡೇಟ್ ಆಫ್ ಬರ್ತ್ ಬರಲ್ಲ ಹಾಗಾಗಿ ಹುಟ್ಟದೆ ಇದ್ದಂತಹ ಲಿಂಗ ದೇಹ ಹುಟ್ಟುವ ಸ್ಥೂಲ ಸೂಕ್ಷ್ಮ ದೇಹ ಇದೇನು ಎಲ್ಲದನ್ನೂ ವರ್ಧನ ಪರಮಾತ್ಮ ಆದ್ದರಿಂದಾಗಿ ಅವನು ಜನಾರ್ದನ ಅನಿಸ್ಕೊಂಡಿದ್ದಾನೆ ಇನ್ನೊಂದು ಅವನು ಕೇಶವ ಕೇಶವ ಎಂಬ ಶಬ್ದಕ್ಕೆ ತುಂಬ ಅರ್ಥ ಇದೆ ನಾನು ಇಲ್ಲಿ ಪ್ರಕೃತದಲ್ಲಿ ಬ್ರಹ್ಮರುದ್ರರು ಕಾ ಅವರಿಗೆ ಸೃಷ್ಟಿ ಮತ್ತು ಸಂಹಾರ ಕರ್ಮದಲ್ಲಿ ತೊಡಗಿಸುವನು ಅದಕ್ಕೆ ಪ್ರೇರಕನಾಗಿ ನಿಂತವನು ಬ್ರಹ್ಮರುದ್ರರಿಗೆ ಸೃಷ್ಟಿ ಕಾರ್ಯದಲ್ಲಿ ಸಂಹಾರ ಕಾರ್ಯದಲ್ಲಿ ನಿಯಾಮಕನಾಗಿ ನಿಂತವನು ಅಂತ ಒಂದು ಮಾಮೂಲ ಅರ್ಥ ಅದು ಪ್ರಸಿದ್ಧವಾದ ಅರ್ಥ ಆದರೆ ಕೇಶವ ಎಂಬುದಕ್ಕೆ ಇನ್ನೊಂದು ಅರ್ಥ ಮೊದಲು ನಿನ್ನೆ ಹೇಳಿದ್ದೇನೆ ಮತ್ತ ಹೇಳ್ತೇನೆ ಕೇಶ ಅಂದ್ರೆ ಕಿರಣ ಕೇಶ ಕಿರಣ ಎಲ್ಲ ಕಿರಣಕ್ಕಿಂತ ಶ್ರೇಷ್ಠವಾದುದು ಯಾವ ಕಿರಣ ಪ್ರಶಸ್ತಾರ್ಥದಲ್ಲಿ ಪ್ರಶಸ್ತವಾದ ಕಿರಣ ಯಾವುದು ಎಲ್ಲ ಕಿರಣಕ್ಕಿಂತ ಶ್ರೇಷ್ಠವಾದ ಕಿರಣ ಯಾವುದು ಪಕ್ಕ ಹೇಳಬೇಕು ಜ್ಞಾನ ಕಿರಣ ಭಗವಂತ ನಿಜವಾಗಿ ಕೂಡ ಭೂವಾರ ಹರಣ ಕಾರ್ಯ ಮಾಡಲಿಕ್ಕೋಸ್ಕರ ಭಗವಂತ ಯಾದವ ಕೃಷ್ಣ ಅವತರಿಸಿದ್ರೂ ಕೂಡ ಅವನು ಸಾಂದರ್ಭಿಕವಾಗಿ ಕೊಟ್ಟಂತಹದ್ದು ಜ್ಞಾನ ಕಿರಣ ಸಾಮಾನ್ಯ ಅಲ್ಲ ಭಗವದ್ಗೀತಾ ಎಂಬ ಜ್ಞಾನ ಕಿರಣವನ್ನೇ ಕೊಟ್ಟ ಹೀಗೆ ಭಗವದ್ಗೀತಾ ಎಂಬ ಪ್ರಶಸ್ತವಾದ ಜ್ಞಾನ ಕಿರಣವನ್ನ ಎಲ್ಲ ಕರೆಯಲ್ಲಿ ಪ್ರಸರಿಸಿ ಅಜ್ಞಾನ ಮೋಹಾಂಧಕಾರವನ್ನು ತೊಲಗಿಸಿದ ಮಹಾನುಭಾವ ಪರಾತ್ಮ ಅದರಿಂದಾಗಿ ಕೇಶವೇ ಅಂಶ ಸಂಗೀತ ಕಿರಣ ಅಂತ ಅರ್ಥ ಅಂತ ಜ್ಞಾನ ಪ್ರಶಸ್ತವಾದ ಕಿರಣ ಉಳ್ಳವನು ಎಂಬ ಅರ್ಥದಲ್ಲಿ ಕೇಶವ ಯಾಕೆ ಹೀಗೆ ಮಾಡ್ತಾ ಇದ್ದಿ ನನ್ನ ಕನ್ಫ್ಯೂಷನ್ ಮಾಡ್ತಾ ಇದ್ದಿ ಒಂದೊಂದು ಸತ್ಯ ಹೇಳ್ತಾ ಇದ್ದಿ ವ್ಯಾಮಿಶ್ರೇಣೈವ ಯಾಕೆಂದ್ರೆ ಒಂದೊಂದು ಸತ್ಯ ಏನ್ ಹೇಳ್ತೀರಿ ಬುದ್ಧೋಯ ಯಾಪಾತ ಕರ್ಮ ಬಂಧಂ ಪ್ರಹಾಸ್ಯತಿ ಅಂತ ಹೇಳ್ಕೊಂಡು ಬುದ್ಧಿ ಅಂದ್ರೆ ಏನತ್ತ ಅಪರೋಕ್ಷ ಜ್ಞಾನಕ್ಕೆ ಕಾರಣವಾದ ಯುದ್ಧ ಮಾಡಿದ್ರೆ ಅದು ನಿನಗೆ ಜ್ಞಾನ ಬರುತ್ತೆ ಅಂತ ಹೇಳ್ತೀವಿ ಒಂದು ಕಡೆಯಲ್ಲಿ ಏನ್ ಹೇಳ್ತಾ ಇದ್ದಿ ಒಂದು ಸತಿ ಹೀಗೆ ಹೇಳ್ತಾ ಇದ್ದಿ ಏನಂತ ಅದು ಜ್ಞಾನಕ್ಕೋಸ್ಕರ ಇರತಕ್ಕಂತಹದ್ದು ಅಂತ ಒಂದೊಂದು ಸತಿ ಏನ್ ಹೇಳ್ತಾ ಇದ್ದಿ ಮತ್ತೊಂದು ಸತ್ಯ ಏನು ಹೇಳ್ತಾ ಇದ್ವಿ ಏ ಕರ್ಮ ಮಾಡು ಹಥೋವಾ ಪ್ರಾಪ್ತಿ ಸ್ವರ್ಗಂ ಜಿತ್ವಾ ವಾ ಮೋಕ್ಷ ಮಹಿ ಏನು ಹೇಳಿ ಯುದ್ಧ ಕರ್ಮಕ್ಕೆ ಏನು ಫಲ ಹೇಳಿದಿ ಸ್ವರ್ಗರೂಪ ಫಲ ಹೇಳಿದೆ ಮತ್ತೊಂದು ಸತ್ಯ ಹೇಳ್ತಾ ಇದ್ವಿ ಬುದ್ಧಿ ಜ್ಞಾನಕ್ಕೆ ಕಾರಣವಾದದ್ದು ಯುದ್ಧ ಅಂತ ಹೇಳ್ತೀವಿ ಜ್ಞಾನ ಫಲ ಹೇಳ್ತಾ ಇದ್ವಿ ನನಗೆ ತುಂಬ ಸಂತೋಷ ಆಗತ್ತೆ ಹಾಗಾದರೆ ಯುದ್ಧ ಎಂಬುದು ಜ್ಞಾನವನ್ನು ಕೊಡ್ತದೋ ಸ್ವರ್ಗವನ್ನು ಕೊಡ್ತದೋ ಏನು ಮಾಡಬೇಕು ನಾನು ಒಂದೊಂದು ಸತಿ ಒಂದೊಂದು ರೀತಿಯಾಗಿ ನನಗೆ ಮನಸ್ಸು ಡೋಲಾಯಮಾನವಾಗಿ ಮಾಡ್ತಾ ಇದ್ವಿ ಏನಿದು ಏ ಹಾಗಲ್ಲರಿ ಯುದ್ಧ ಎಂದು ಪರಭಾಷೆಯಿಂದ ಮಾಡಿದರೆ ಸ್ವರ್ಗ ರೂಪ ಬಲ ಕೊಡುತ್ತೆ ಯಾವುದೇ ಕ್ಷುದ್ರವಾದ ಫಲಕಾಮನೆ ಮಾಡಿಲ್ಲ ಅಂದರೆ ಜ್ಞಾನ ರೂಪ ಬಲ ಕೊಡುತ್ತೆ ಕನ್ಫ್ಯೂಷನ್ ಮಾಡಿಲ್ಲ ನಾನು ಗೊಂದಲ ಮಾಡಿಲ್ಲ ಓ ಹಾಗಾದ್ರ ಹಾಗಾದರೆ ಯುದ್ಧ ಎಂಬುದು ನಾವು ನೋಡಬೇಕು ಸ್ವರ್ಗಾದಿ ಫಲದ ಆಸೆಯಿಂದ ಮಾಡಿದ್ರೆ ಅದು ಫಲ ಸ್ವರ್ಗ ಫಲಾದಿ ಕೊಡ್ತದೆ ಫಲ ಆಸೆ ಇಟ್ಕೊಂಡಾಗ ಜ್ಞಾನ ಕೊಡತ್ತೆ ಜ್ಞಾನದಿಂದ ಮೋಕ್ಷ ಆಗತ್ತೆ ಹಾಗಾದ್ರೀಗ ಜ್ಞಾನ ಕೊಡತ್ತೆ ಜ್ಞಾನ ಸಂಪಾದನೆ ಮಾಡುವ ಮುಖ್ಯ ಉದ್ದೇಶ ಇರಬೇಕು ಜ್ಞಾನ ಸಂಪಾದನೆ ಮಾಡುವ ಉದ್ದೇಶದಿಂದ ಏನು ಮಾಡಬೇಕು ಯುದ್ಧ ಮಾಡಬೇಕು ಫಲಸಂ ಕ್ಷುದ್ರವಾದ ಫಲ ಸಂಪಾದನೆ ಮಾಡುವ ಉದ್ದೇಶದಿಂದ ಯುದ್ಧ ಮಾಡಿದ್ರೆ ಅದು ಕಾಮ್ಯ ಕರ್ಮ ಆಗುತ್ತೆ ಅದರಿಂದಾಗಿ ಕೃಪಣಾ ಫಲಹೇತವ ತೊಂದರೆ ಆಗುತ್ತೆ ಜ್ಞಾನಕ್ಕೋಸ್ಕರ ಮಾಡಿದ್ರೆ ತೊಂದರೆ ಆಗೋದಿಲ್ಲಲ್ಲ ಹಾಗಾದ್ರೆ ನಮ್ಮದು ಉದ್ದೇಶ ಯಾವುದೇ ಒಂದು ಮಾಡಬೇಕಾದ್ರೂ ಕೂಡ ಜ್ಞಾನದ ಉದ್ದೇಶ ಇರಬೇಕು ಅಂತ ಆಗಿದೆ ಜ್ಞಾನ ದೃಷ್ಟಿಯಿಂದ ನಾವು ಕರ್ಮ ಮಾಡುವ ಯುದ್ಧ ಕರ್ಮ ಮಾಡಬೇಕಂತ ಆದ್ರೆ ನಾನು ಯುದ್ಧವನ್ನೇ ಯಾಕೆ ಮಾಡಬೇಕು ಬೇಡ ಯತಿ ಧರ್ಮವನ್ನು ಆಶ್ರಯಣ ಮಾಡಿದರೂ ಜ್ಞಾನ ಬರುತ್ತೆ ಶಮದಮಾದಿ ಸಂಪತ್ತಿ ರೂಪವಾದ ಯತಿ ಧರ್ಮವನ್ನು ಮಾಡಿದ್ರೂ ಬರುತ್ತೆ ಯಾಕೆಂದ್ರೆ ಯುದ್ಧ ಮಾಡಿದ್ರೆ ಹಾಗೂ ಆಗ್ಬೋದು ಹೀಗು ಆಗ್ಬೋದು ಹಾಗೂ ಆಗುತ್ತೆ ಹೀಗೂ ಆಗುತ್ತೆ ಏನ್ರಿ ಅದು ಸ್ವರ್ಗವನ್ನು ಕೊಡ್ಬೋದು ಜ್ಞಾನವನ್ನು ಕೊಡಬೇಕು ಖಚಿತವಾಗಿ ಜ್ಞಾನವನ್ನೇ ಕೊಡಂತೆ ಗ್ಯಾರಂಟಿ ಇಲ್ಲ ಆದ್ರೆ ಯತಿ ಧರ್ಮ ಶಮದಮಾದಿಗಳನ್ನು ಆಶ್ರಯಿಸರೆ ಅದಕ್ಕೆ ಬೇರೆ ಫಲ ಇಲ್ಲವೇ ಇಲ್ಲ ಅದು ಜ್ಞಾನವೇ ಬರುವುದು ಜ್ಞಾನದಿಂದ ಮೋಕ್ಷೇ ಆಗೋದು ಅಲ್ಲಿ ಗೊ ವೈಕಲ್ಪಿಕ ಇಲ್ಲ ಹಾಗೂ ಆಗ್ಬೋದು ಹೀಗಾಗಬಹುದಲ್ಲ ಹೀಗೇ ಆಗಬಹುದು ಮತ್ತೆ ಎಷ್ಟಾದರೂ ಯುದ್ಧ ಮಾಡುವಾಗ ಅವನು ಬಡಿಬೇಕು ಹೊಡಿಬೇಕಂದ್ರೆ ರಾಗದ್ವೇಷ ಬಂದೇ ಬರುತ್ತೆ ಅಪಾಯ ಹಾಗಾಗಿ ಯುದ್ಧದಿಂದ ಅದು ಹೇಗೂ ಆಗ್ಬೋದು ಸ್ವರ್ಗವೂ ಸಿಗ್ಬೋದು ಜ್ಞಾನವೂ ಸಿಗ್ಬೋದು ಆದರೆ ಯತಿಧರ್ಮ ಶ್ರಮದಮಾದಿಗಳಿಂದ ಜ್ಞಾನವೇ ಬರುತ್ತೆ ಅಲ್ಲಿ ಫಲ ಜ್ಞಾನರೂಪ ಫಲ ಖಚಿತ ಇಲ್ಲಿ ಜ್ಞಾನರೂಪ ಬರ್ತದೆ ಅಂತೇನು ಗ್ಯಾರಂಟಿ ಇಲ್ಲ ಯುದ್ಧ ಮಾಡಿದೆ ಅದು ಆಗ್ಬೋದು ಹೀಗಾಗ್ಬೋದು ಹಾಗಾಗಿ ನನ್ನನ್ನು ನನಗೆ ಗೊಂದಲ ಆಗ್ತಾ ಇದೆ ಹಾಗೆ ನಾನು ನನ್ನನ್ನು ಅದು ವೈಕಲ್ಪಿಕ ಪಾಕ್ಷಿಕವಾಗಿ ಬರ್ಬೋದು ಬಾರದೇ ಇರ್ಬೋದು ಯುದ್ಧ ಧರ್ಮದಿಂದ ಹಾಗಾಗಿ ನನ್ನನ್ನು ಅದನ್ನು ಯೋಗಿಸಿ ಯಾಕೆ ನಿಯೋಜನೆ ಮಾಡ್ತಾ ಇದ್ದೀವಿ ವೈಕಲ್ಪಿಕ ಜ್ಞಾನ ಬರುವಂತಹ ಈ ಯುದ್ಧ ಕರ್ಮದಲ್ಲಿ ಯಾಕೆ ತೊಡಗಿಸ್ತಾ ಇದ್ದಿ ನನಗೆ ತುಂಬ ಗೊಂದಲ ಆಗ್ತಾ ಇದೆ ನನಗೆ ಶ್ರೇಯಸ್ಸು ಹೇಗೆ ಬರುತ್ತೋ ಹಾಗೆ ನನಗೆ ಮಾರ್ಗದರ್ಶನ ಮಾಡು ನಿಶ್ಚಯವಾಗಿ ನಿಶ್ಚಯ ಮಾಡಿಕೊಂಡು ನನಗೆ ಒಂದು ಖಚಿತವಾಗಿ ಏನಾದರೂ ಹೇಳು ಗೊಂದಲ ಪಡಿಸಬೇಡ ಅಂತ ಹೇಳಿದಾಗ ಕೃಷ್ಣ ಉತ್ತರ ಕೊಡ್ತಾ ಇದ್ದಾನೆ ನೋಡ್ರಿ ಪ್ರತಿಯೊಬ್ಬರಿಗೂ ಕೂಡ ನಿಷ್ಠೆ ಇರುತ್ತೆ ನಿಷ್ಠೆ ಅಂದರೆ ಏನು ಅವರವರ ಸ್ವರೂಪಕ್ಕೆ ತಕ್ಕಂತೆ ಇರುವುದು ಈಗ ನಾವು ನಮ್ಮ ಸ್ವರೂಪಕ್ಕೆ ತಕ್ಕಂತೆ ನಾವಿಲ್ಲ ಈಗ ಸಜ್ಜೀವರು ಜ್ಞಾನಾನಂದಮಯರಾಗಿರ್ತಾರೆ ಆದರೆ ಅವರು ಆ ಸ್ವರೂಪದ ಅನುಭವವನ್ನು ಪಡೆಯುವುದಿರುವುದಿಲ್ಲ ಅದು ತಿರೋಹಿತವಾಗಿರುತ್ತೆ ಅವರದಲ್ಲದನ್ನು ಅವರು ಅನುಭವಿಸ್ತಾ ಇರ್ತಾರೆ ಯಾಕೆಂದರೆ ಅವರಿಗೆ ದುಃಖ ಅವರದ್ದಲ್ಲ ಸುಖ ಅವರದ್ದಲ್ಲ ನಂದು ನಂದು ಅಂತ ಅದನ್ನು ಈ ಭೌತಿಕವಾದ ಸುಖ ದುಃಖವನ್ನು ನನ್ನದು ಅಂತ ತಿಳ್ಕೊಂಡು ಒದ್ದಾಡ್ತಾ ಇರ್ತಾನೆ ನಿಜವಾದ ಅವನ ಸುಖವನ್ನು ಅವನು ಅನುಭವಿಸುವುದಿಲ್ಲ ಹಾಗಾಗಿ ಅಭಿವ್ಯಕ್ತವಾದ ಅಂದರೆ ಪ್ರಕಾಶಕ್ಕೆ ಬಂದ ಸ್ವರೂಪದಿಂದ ಅವನ ಸ್ಥಿತಿ ಇರುವುದಿಲ್ಲ ಅವನ ನಿಜವಾದ ಸ್ವರೂಪ ಇವತ್ತು ಮುಚ್ಚುವಾಗಿದೆ ಅದು ಕಾಣುವುದಿಲ್ಲ ಅವನಿಗೆ ಔಪಾಚಿಕವಾದ ಸುಖ ದುಃಖಾದಿಗುಣ ದುಃಖ ಭಯ ಇದನ್ನೆಲ್ಲ ಅವನು ಅನುಭವಿಸ್ತಾ ಇದ್ದಾನೆ ತನ್ನ ನಿಜ ರೂಪಕ್ಕೆ ತಕ್ಕಂತೆ ಅವನು ಅವನಿಗೆ ಪ್ರಕಾಶಿತನಾಗಿಲ್ಲ ಅವನು ಅವನಿಗೆ ಬೆಳಕಿಗೆ ಬರಲಿಲ್ಲ ಸ್ವರೂಪದಿಂದ ನಾವಿರುವುದೇನಿದೆ ಇದೇ ಮೋಕ್ಷ ಇದನ್ನೇ ನಿಷ್ಠ ಕರೀತಾರೆ ನೋಡ್ರಿ ಈ ಸಾಧಕ ವರ್ಗದಲ್ಲಿ ಎರಡು ತರದ ನಿಷ್ಠೆ ಇರುತ್ತೆ ಎರಡು ಉಪಾಯದಿಂದ ಮೋಕ್ಷದ ಸ್ವರೂಪ ಸ್ಥಿತಿ ಅಂದರೆ ಮೋಕ್ಷ ಇರುತ್ತೆ ಎರಡು ತರದ ಮೋಕ್ಷ ಅಂದರೆ ಎರಡು ಉಪಾಯದಿಂದ ಮೋಕ್ಷವನ್ನು ಸಂಪಾದನೆ ಮಾಡಬಹುದು ಅದನ್ನು ನಾನು ನಿಮಗೆ ಹೇಳಿದ್ದೇನೆ ಹೇಗೆ ಅಂದರೆ ಒಂದು ನಿತರಾಂ ಸ್ಥಿತಿ ಅಂದ್ರೆ ಸಂಸಾರ ನಿವೃತ್ತಿ ಸ್ಥಾಗತಿ ನಿವೃತ್ತವು ಸಂಸಾರ ಗತಿ ನಿವೃತ್ತಿಯಾಗುವುದಾಗ್ಲಿ ಸ್ವರೂಪೇಣ ಇರುವುದಾಗಲಿ ಇದು ಮೋಕ್ಷ ಇದು ಎರಡು ತರದ್ದು ಅಂದರೆ ಎರಡು ಉಪಾಯದಿಂದ ಇದನ್ನು ಸಂಪಾದನೆ ಮಾಡಬಹುದು ಒಂದು ಯಾವುದು ಅಂದರೆ ಜ್ಞಾನ ಯೋಗೇನ ಸಾಂಖ್ಯಾನ ಅಂದರೆ ಯಾರು ಜ್ಞಾನಯೋಗಿಗಳು ಸಮ್ಯಕ್ ತತ್ವದೃಷಿ ಸಾಂಖ್ಯಂ ಸಂಖ್ಯಾತಿ ಸರಿಯಾದ ಖ್ಯಾತಿ ಅಂದರೆ ಜ್ಞಾನ ಸಾಂಖ್ಯ ಅಂದರೆ ಪರಿಶುದ್ಧವಾದ ಆತ್ಮತತ್ವಜ್ಞಾನ ಆ ಹಾದಿಯಲ್ಲಿ ನಡೆಯುವ ಜ್ಞಾನ ಯೋಗಿಗಳು ಮೋಕ್ಷಕ್ಕೆ ಅವರಿಗೆ ಜ್ಞಾನವೇ ಉಪಾಯ ಹೆಚ್ಚು ಜ್ಞಾನವನ್ನು ಪ್ರಧಾನವಾಗಿ ಟ್ಟುಕೊಂಡು ಅದನ್ನ ಆ ಮಾರ್ಗದಲ್ಲಿ ಸಾಗಿ ಮೋಕ್ಷವನ್ನು ಪಡೆಯುವರು ಜ್ಞಾನಯೋಗಿಗಳು ಅವರು ಯಾರು ದೇವತೆಗಳು ಸನಕಾದಿ ಮನಿಗಳು ಅವರಿಗೆ ಜ್ಞಾನಯೋಗದಿಂದ ಜ್ಞಾನರೂಪವಾದ ಉಪಾಯದಿಂದ ಮಾರ್ಗದಿಂದ ಅವರಿಗೆ ಮೋಕ್ಷ ಕರ್ಮಯೋ ಯೋಗಿನ ಭಗವದರ್ಪಣಾ ಬುದ್ಧಿಯಿಂದ ನಿಷ್ಕಾಮನವಾಗಿ ಅವರವರ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದ ಕರ್ಮವನ್ನು ಮಾಡ್ತಾರೆ ಇದು ಕರ್ಮಯೋಗ ಈ ಕರ್ಮಯೋಗಿಗಳು ಯಾರು ಅಂದ್ರೆ ಜನಕ ಮಹಾರಾಜ ಪ್ರಿಯವ್ರತ ಮೊದಲಾದವರೆಲ್ಲರೂ ಕೂಡ ಅವರು ಕರ್ಮ ಮಾರ್ಗದಿಂದ ಅಂದ್ರೆ ನಿಷ್ಕಾಮ ಕರ್ಮ ಮಾರ್ಗದಿಂದ ಮೋಕ್ಷವನ್ನು ಪಡಿತಾರೆ ಹಾಗಾದರೆ ಒಂದೇ ಗುರಿಗೆ ಎರಡು ರೂಟ್ ಗುರಿ ಒಂದೇ ಮೋಕ್ಷ ಅದಕ್ಕೆ ಮಾರ್ಗ ಮಾತ್ರ ಎರಡು ಒಬ್ರು ಒಂದು ರೂಟಿಲಿ ಹೋಗ್ತಾರೆ ಇನ್ನೊಬ್ರು ಇನ್ನೊಂದು ರೂಟಿ ಹೋಗ್ತಾರೆ ಸನಕಾದಿಮನಿಗಳು ಜ್ಞಾನಯೋಗಿಗಳು ಸಾಂಖ್ಯರು ಅಂದ್ರೆ ಜ್ಞಾನಯೋಗಿಗಳು ಅವರು ಜ್ಞಾನ ಮಾರ್ಗದಲ್ಲಿ ಹೋಗ್ತಾರೆ ಇನ್ನು ಜನಕ ಮಹಾರಾಜ ಪ್ರಿಯವ್ರತ ಇನ್ನು ದೊಡ್ಡ ದೊಡ್ಡ ರಾಜರು ಇವರೆಲ್ಲರೂ ಕೂಡ ಆಧಿಕಾರಿಕ ವರ್ಗದಲ್ಲಿ ಸೇರಿದವರು ಅವರಿಗೆ ಕರ್ಮ ಎಂಬುದು ಮಾಡಲೇಬೇಕವರು ಅವರು ಆ ಕರ್ಮ ಮಾರ್ಗದಲ್ಲಿ ನಿಷ್ಕಾಮ ಕರ್ಮ ಮಾರ್ಗದಲ್ಲಿ ಹೋಗಿ ಮೋಕ್ಷವನ್ನು ಪಡಿತಾರೆ ಹೀಗೆ ಎರಡು ತರದ ಇದೆ ಮಾರ್ಗ ಮೋಕ್ಷಕ್ಕೆ ಅಂತ ಹೇಳ್ತಾರೆ ಏನಾಯ್ತೀಗ ಸಮಾಚಾರ ಓಹೋ ಅಂದರೆ ನಮಗೆ ಒಂದು ಪ್ರಶ್ನೆ ಬರುತ್ತೆ ಜ್ಞಾನಯೋಗಿಗಳು ಕರ್ಮಯೋಗಿಗಳು ಅಂದರೆ ಈ ಸನಕಾಜಿ ಮನಿಗಳು ಜ್ಞಾನಯೋಗಿಗಳು ಅವರು ಜ್ಞಾನ ಬಿಟ್ಟು ಇನ್ನೇನೂ ಮಾಡುವುದಿಲ್ಲ ಏಕಾದಶಿ ಉಪವಾಸ ಮಾಡಲ್ವಾ ಕರ್ಮಾನುಷ್ಠಾನ ಮಾಡುವುದಿಲ್ವ ಅವರು ಇನ್ನೊಬ್ಬರಿಗೆ ಉಪದೇಶ ಮಾಡುವ ಕೆಲಸವನ್ನು ಮಾಡುವುದಿಲ್ಲವಾ ಅವರು ಜ್ಞಾನವನ್ನು ಮಾತ್ರ ಅಂತ ಹೇಳಿಬಿಟ್ರೆ ಬೇರೆ ಅವರು ಇದು ಮಾಡುವುದಿಲ್ಲ ಬೇರೆ ವೃತ್ತಾದಿಧಿ ನಿಮಗೆ ಮಾಡಲ್ವಾ ಅಂತ ಒಂದು ಪ್ರಶ್ನೆ ಬರುತ್ತೆ ಅವರಲ್ಲಿ ಎರಡೂ ಇರುತ್ತೆ ಜ್ಞಾನವೂ ಇರುತ್ತೆ ಕರ್ಮವೂ ಇರುತ್ತೆ ಆದರೆ ಜ್ಞಾನದ ಪ್ರಮಾಣ ಜಾಸ್ತಿ ಇರುತ್ತೆ ಕರ್ಮದ ಪ್ರಮಾಣ ಕಡಿಮೆ ಇರುತ್ತೆ ಅವರನ್ನೇನು ಕೇಳಿದ್ರು ಜ್ಞಾನಯೋಗಿಗಳು ಅಂತ ಇನ್ನು ಜನಕಾದಿ ಸನಕ ಮಹಾರಾಜ ಪ್ರಿಯವ್ರತ ಇವರೆಲ್ಲ ಇದ್ದಾರೆ ಇವರು ಕರ್ಮಯೋಗಿಗಳಂದ್ರೆ ಕರ್ಮ ಮಾತ್ರ ಇರುವುದಲ್ಲ ಇವರಲ್ಲಿ ಇವರಲ್ಲಿ ಕರ್ಮವಿರುತ್ತೆ ಜ್ಞಾನ ಇರುತ್ತೆ ಜ್ಞಾನ ಇಲ್ಲ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇವರು ಕರ್ಮಯೋಗಿಗಳಂತ ಹೇಳ್ಕೆ ಹೇಳಿದೆ ಅವರಲ್ಲಿರುವ ಎರಡನ್ನೇ ವಿಚಾರ ಮಾಡಲಿಕ್ಕೆ ಹೋದರೆ ಕರ್ಮದ ಪ್ರಮಾಣ ಜಾಸ್ತಿ ಇರುತ್ತೆ ಜ್ಞಾನದ ಪ್ರಮಾಣ ಕಡಿಮೆ ಇರುತ್ತೆ ಉದಾಹರಣೆಗೆ ನೋಡಿ ಕುಡಿದಿ ಅಂತ ಹೇಳ್ತೀರೋ ಹಾಲು ಕುಡಿದಿರಂತಾರೋ ನೀರಿಗೆ ಅಲ್ಲಿ ಹಾಲಿಗೆ ನೀರು ಹಾಕ್ತಾರೆ ಅಲ್ಲಿ ನೀರಿಲ್ವಾ ಆದ್ರೆ ಏನೊಂದು ಹಾಲು ಕುಡಿದೆ ಅಂತ ಹೇಳ್ತಾರ ನೀರ್ ಕುಡಿದೆ ಅಂತ ಹೇಳ್ತಾರ ಏನ್ ಹೇಳ್ತಾರೆ ಹಾಲು ಕುಡಿದೆ ಅಂತ ಹೇಳ್ತಾರೆ ಯಾಕೆ ದೇವೃದಯದಿಂದ ಹಾಲಿನ ಪ್ರಮಾಣ ಜಾಸ್ತಿ ಇರುತ್ತೆ ಇನ್ನೇನಾದ್ರೂ ತಗೋತಿಲ್ಲ ಹಾಲಿನ ಪ್ರಮಾಣ ಜಾಸ್ತಿ ಇರುವುದರಿಂದಾಗಿ ಅಲ್ಲಿ ನೀರು ಸೇರಿದ್ರು ಕೂಡ ಹಾಲು ಕುಡಿದೆ ಅಂತ ಹೇಳ್ತಾನೆ ವಿನಃ ನೀರು ಕುಡಿದೆ ಅಂತ ಹೇಳುವುದಿಲ್ಲ ಇನ್ನು ಏನಾಗಿರುತ್ತೆ ಕೆಲ ಸಂದರ್ಭದಲ್ಲಿ ಹಾಲು ಕಾಯಿಸಿದ ಪಾತ್ರೆಯಲ್ಲೇ ಅದೆಲ್ಲ ತೆಗೆದು ಹಾಲು ತೆಗೆದ ನಂತರ ಮತ್ತೆ ಬಿಸ್ತೀರ ಏನೋ ನೀರು ಹಾಕ್ತಾರೆ ಅದನ್ನು ಕುಡಿತಾನೆ ಅದನ್ನು ಏನಂತ ಕುಡಿದ ಹಾಲು ಕುಡಿದಂತ ಹೇಳುದಿಲ್ಲ ಅವನಲ್ಲ ನೀರು ಕುಡಿದ ಅಂತ ಹೇಳುತ್ತೆ ಯಾಕೆ ಹಾಲಿನ ಪ್ರಮಾಣ ಸ್ವಲ್ಪ ಇರುತ್ತೆ ನೀರಿನ ಪ್ರಮಾಣವೇ ಜಾಸ್ತಿ ಇರುತ್ತೆ ಹಾಗೆ ತನಕಾದಿ ಮುನಿಗಳಲ್ಲಿ ಅವರಲ್ಲಿರುವ ಕರ್ಮ ಮತ್ತು ಜ್ಞಾನವನ್ನು ವಿಚಾರ ಮಾಡಲಿಕ್ಕೆ ಹೋದ್ರೆ ಜ್ಞಾನದ ಪ್ರಮಾಣ ಜಾಸ್ತಿ ಇರೋದ್ರಿಂದಾಗಿ ಅವರು ಜ್ಞಾನ ಯೋಗಿಗಳು ಪ್ರಿಯವ್ರತ ಉತ್ತಾನಪಾದ ಇತರರು ಜನಕ ಮಹಾರಾಜ ಇವರೆಲ್ಲರೂ ಕೂಡ ಕರ್ಮ ಮಾರ್ಗ ಅವರಿಗೆ ಕರ್ಮದ ಪ್ರಮಾಣ ಜಾಸ್ತಿ ಇರುತ್ತೆ ಜ್ಞಾನದ ಪ್ರಮಾಣ ಕಡಿಮೆ ಇರುತ್ತೆ ಯಾಕೆಂದ್ರೆ ತತ್ವಜ್ಞೋ ಜನಕೋ ರಾಜ ಜನಕ ಮಹಾರಾಜನನ್ನು ತತ್ವಜ್ಞ ಕರೀತಾರೆ ನಿಮ್ಗೆ ಕಥೆ ಬರುವುದಿಲ್ಲ ಅವನು ತತ್ವಜ್ಞಾನ ಯಾಕೆ ಯಾವಾಗಲೂ ಪ್ರವಚನ ಕೇಳ್ತಾ ಕುತ್ಕೊಂಡಿದ್ದಾನ ನೀವು ಗೊತ್ತ ಮೊನ್ನೆ ಹೇಳಬೇಕಿತ್ತು ಈ ವಿಷಯ ಅಭಿಮಾನ ತ್ಯಾಗ ಮಾಡಿದವರಿಗೆ ಏನು ಟೆನ್ಷನ್ ಆಗುವುದಿಲ್ಲ ಅಂತ ಮನಸ್ ಪ್ರಸನ್ನತೆ ಇರುತ್ತೆ ಎಂಬುದಕ್ಕೆ ಮೊನ್ನೆನೇ ಹೇಳಬೇಕಿತ್ತು ಅಭಿಮಾನ ತ್ಯಾಗ ಮಾಡಿದ್ರೆ ಏನಾಗೋಲ್ಲ ಅಂತ ಏನಾಯಿತು ಎಲ್ಲ ಪ್ರವಚನ ಮಾಡ್ತಾ ಇದ್ರು ಶುಕಾಚಾರ್ಯರು ಹೇಳೋ ಜನಕ ಮಹಾರಾಜನ ಸಭೆಯಲ್ಲಿ ಎಲ್ಲ ಪ್ರವಚನ ಮಾಡ್ತಾ ಇದ್ರು ಅವರು ಈ ಎಲ್ಲ ಋಷಿಮುನಿಗಳು ಬೇರೆಯವರೆಲ್ಲ ಬರ್ತಾ ಇದ್ರು ಜನಕ ಮಹಾರಾಜನು ಬರ್ತಾ ಇದ್ದ ಜನಕ ಮಹಾರಾಜ ಸ್ವಲ್ಪ ಈ ರಾಜ್ಯ ಭಾರದ ಕೆಲಸನೇ ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ ಆ ಜನಕ ಮಹಾರಾಜ ಬರುವ ತನಕ ಅವರು ಪಾಠ ಹೇಳ್ತಾ ಇದ್ರು ಉಪದೇಶ ಮಾಡ್ತಾ ಇದ್ದಿಲ್ಲ ಅವ್ರು ಬಂದ ನಂತರ ಅವನ ಮುಖ ನೋಡಿ ಮಾಡ್ತಾ ಇದ್ರು ಇದು ಸ್ವಲ್ಪ ಋಷಿಗಳಿಗೆ ಬೇರೆಯವರಿಗೆಲ್ಲ ಕೆಟ್ಟದನಸ್ತು ಒಮ್ಮೆ ಏನಾಯ್ತು ಜೋರಾಗಿ ಪ್ರವಚನ ನಡೀತಾ ಇದೆ ಆ ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಹಚ್ಚಿಕೊಂಡ್ಬಿಡ್ತು ದೂತ ಬಂದು ಹೇಳಿದ ಮಿಥಿಲಾ ಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ ಅಂತ ಎಲ್ಲವರು ಓಡಿ ಹೋಗ್ಬಿಟ್ಟು ಯಾಕಂದ್ರೆ ತಮ್ಮ ಮನೆಯಲ್ಲಿ ಏನನ್ನಾಗಿತ್ತು ಅಂತ ಓಡಿ ಹೋಗ್ಬಿಟ್ಟು ಆದ್ರೆ ಜನಕ ಮಹಾರಾಜ ಮಾತ್ರ ಹಾಗೆ ಕುತ್ಕೊಂಡಿದ್ದ ಏನಪ್ಪಾ ಅವರು ಪಾಪ ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ ಮಿಥಿಲಾಪಟ್ಟಣಕ್ಕೆ ಬೆಂಕಿ ಬಿದ್ದಿದೆ ಈಗ ನಿಮ್ಮ ರಾಣಿಯರಿರ್ತಕ್ಕಂಥ ಅಂತಪುರಕ್ಕೆ ಕೆನ್ನಾಲಿಗೆನ ಸವರಿದೆ ಎಂದು ಹೇಳಿ ಬಂದರೂ ಕೂಡ ಸುಮ್ಮನೆ ನಿರ್ವಿಕಾರ ಪಾಠವನ್ನು ಕೇಳ್ತಾ ಕೂತ್ಕೊಂಡಂತೆ ಯಾಕೆಂದ್ರೆ ಮಿಥಿಲಾಯಾಮ್ ದಹ್ಯಮಾನಾಯಾಮ್ ನಮೇ ದಹತಿ ಕಿಂಚನ ಮಿಥಿಲಾಪಟ್ಟಣ ಸುಟ್ಕೊಂಡ್ರೆ ನನ್ನದೇನೂ ಸುಟ್ಟಿಲ್ಲ ನಾನು ಯಾಕೆ ಕೆಂಚನಗೊಳ್ಬೇಕು ಯಾಕೆ ದೇವರದ್ದೇ ಪಟ್ಟಣ ಅವನು ಸುಟ್ಕೊಳ್ತಾ ಇದ್ದೇನೆ ನನಗೇನು ಸಂಬಂಧ ಯಾಕೆಂದ್ರೆ ನಾವು ನಮ್ಮದು ಅಂತ ಹಚ್ಕೊಳ್ಳೋದಾದರೆ ಎಲ್ಲದೂ ಹಚ್ಕೊಳ್ಬೋದು ಇಲ್ಲ ಅಂತಾದ್ರೆ ಯಾವುದೂ ಇಲ್ಲ ಹಾಗಾಗಿ ಅವನು ತನ್ನದು ಅಂತ ಹಚ್ಕೊಳ್ಳಿಲ್ಲ ಆದ್ದರಿಂದಾಗಿ ಮಿಥಿಲಾಪಟ್ಟಣ ಸುಟ್ಟರೂ ಕೂಡ ಅವನಿಗೇನಾಗಿಲ್ಲ ಇಷ್ಟು ಅನಿರಭಿಮಾನಿಯಾಗಿ ಅವನು ಇರಬೇಕಾದ್ರೆ ಅವನ ತತ್ವಜ್ಞಾನದ ಮಟ್ಟ ದೊಡ್ಡದು ಅವನ ತತ್ವಜ್ಞ ತತ್ವಜ್ಞಾನಿ ಅಲ್ಲ ಅಂತ ಹೇಳಲಿಕ್ಕೆ ಬರೋಲ್ಲ ತತ್ವಜ್ಞ ಜನಕೋ ರಾಜ ಮಹಾಭಾರತವೇ ಹೇಳ್ತದೆ ಈ ಅಭಿಮಾನವನ್ನು ತ್ಯಾಗ ಮಾಡಿ ಆ ಹಂತಕ್ಕೇರಬೇಕಾದ್ರೆ ಜ್ಞಾನಿಯಲ್ಲ ಅಂದ್ರೆ ಸಾಧ್ಯವೇ ಇಲ್ಲ ಅದು ಜ್ಞಾನಿ ಆದ್ರೆ ಪ್ರಮಾಣ ಮಾತ್ರ ಕರ್ಮದ ಪ್ರಮಾಣವೇ ಜಾಸ್ತಿ ಇರುತ್ತೆ ಆನದ ಪ್ರಮಾಣ ಕಡಿಮೆ ಇರುತ್ತೆ ಹೀಗೆ ಎರಡು ರೀತಿಯಾಗಿ ಹೇಳ್ಬಹುದು ಅದಕ್ಕೋಸ್ಕರ ಈಗ ಏನಾಯ್ತು ಕರ್ಮಯೋಗೇನ ಯೋಗಿನ ಹೀಗೆ ವಿಚಾರ ಇದೆ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ ಆದ್ರೆ ಒಂದು ಪ್ರತಿಯೊಬ್ಬರಿಗೂ ಅಷ್ಟೇ ಈಗ ಸನಕಾದಿ ಮುನಿಗಳು ಅಷ್ಟೇ ಅವರಿಗೆ ಜ್ಞಾನ ಮಾತ್ರ ಇದ್ರೆ ಸಾಕು ಮೋಕ್ಷಕ್ಕೂ ಹೋಗ್ತಾರೆ ಅಂತ ತಿಳ್ಕೊಳ್ಬೇಡಿ ಅವರಿಗೆ ಜ್ಞಾನ ಬಂದ ನಂತರ ಕೂಡ ಮೋಕ್ಷದಲ್ಲಿ ಆನಂದ ಅತಿಶಯ ಆಗಬೇಕಾದ್ರೆ ಜ್ಞಾನೋತ್ತರದಲ್ಲಿ ಅವರು ಕರ್ಮವನ್ನು ಅನುಷ್ಠಾನ ಮಾಡಬೇಕು ಹಾಗರೆ ಪೂರ್ತಿ ಜ್ಞಾನ ಜ್ಞಾನ ಮಾತ್ರ ಸಾಕು ಅಂದರೆ ಜ್ಞಾನದ ಮೋಕ್ಷ ಸಿಗತ್ತೆ ಅದರ ತೊಂದರೆ ಇಲ್ಲ ಮೋಕ್ಷಕ್ಕೋದ ನಂತರ ವಿಶೇಷ ಸೌಲಭ್ಯ ಸಿಗಬೇಕಾದ್ರೆ ಜ್ಞಾನೋತ್ತರದಲ್ಲಿ ಕರ್ಮಾನುಷ್ಠಾನ ಅವಶ್ಯಕ ಯಾಕಂದ್ರೆ ಆನಂದೋ ಹೇ ಅಕಾರ್ಯ ಶುಭಂಕೃತ್ವ ಪ್ರವರ್ಧತೆ ಜ್ಞಾನೋತ್ತರದಲ್ಲಿ ನಾವು ಮಾಡ್ತಕ್ಕಂಥ ಕರ್ಮಾನುಷ್ಠಾನ ಮಾಡಿದ್ರೆ ಅದು ಆನಂದ ಅತಿಶಯಕ್ಕೆ ಕಾರಣವಾಗ್ತಾ ಇದೆ ಹಾಗಾಗಿ ಅನಕಾದಿಮನಿಗಳು ಜ್ಞಾನಯೋಗಿಗಳಾದರೂ ಕೂಡ ಅವರಿಗೆ ಕರ್ಮಾನುಷ್ಠಾನ ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ಜನಜ ಮಹಾರಾಜ ಇವ ಇವರಲ್ಲಿಯೂ ಕೂಡ ಜ್ಞಾನ ಬೇಕು ಏಕೆ ಜ್ಞಾನ ಇಲ್ಲ ಅಂದ್ರೆ ಮೋಕ್ಷಕ್ಕೆ ಪಡಿಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾದರೆ ಇಬ್ಬರಿಗೂ ಕೂಡ ಎರಡೂ ಇದೆ ಪ್ರಮಾಣ ಜಾಸ್ತಿ ಇರುತ್ತೆ ಅಂತ ಹೇಳ್ಕೊಂಡು ಹೇಳಬೇಕು ಅಂದ್ರೆ ಹಾಗಾದರೆ ಈಗ ಒಂದು ಪ್ರಶ್ನೆ ಇಷ್ಟಾದರೂ ಇಷ್ಟು ಹೇಳಿದ ಇಲ್ಲಿವಾಗ ಏನಾಯ್ತು ಈಗ ಸಮಾಚಾರ ನನ್ನನ್ನು ಘೋರವಾದಂತಹ ಈ ಕರ್ಮದಲ್ಲಿ ಯಾಕೆ ತೊಡಗಿಸಿದ್ದು ಎಂಬಂತಹ ಒಂದು ಪ್ರಶ್ನೆಗೆ ಉತ್ತರ ಏನು ಅಂತ ಮುಂದೆ ಹೇಳ್ತಾ ಇದ್ದಾರೆ ಅದೇ ಇಲ್ಲಿ ಬಂತು ಜ್ಞಾನಯೋಗಿಗಳು ಕರ್ಮಯೋಗಿಗಳು ಅಂತ ಇಬ್ಬರಿದ್ದಾರೆ ನೀನು ಜನಕಾದಿ ಮಹಾರಾಜನಂತೆ ಕರ್ಮಾಧಿಕಾರವುಳ್ಳವನು ನಿನಗೆ ಯತಿ ಧರ್ಮ ಮ್ಯಾಚ್ ಆಗುವುದಿಲ್ಲ ಸೆಟ್ ಆಗುವುದಿಲ್ಲ ಯೋ ಎಸ್ಥ ವಿಹಿತ ಧರ್ಮ ವಿಷ್ಣುನಾ ಪ್ರಭವಿಷ್ಣುನಾ ತೇನ ತವೇದ್ ಮುಕ್ತಿ ತಂಗುರುರ್ವೇದ ಯಾರಿಗೆ ಯಾವ ಧರ್ಮದಿಂದ ಮೋಕ್ಷ ಸಿಗಬೇಕು ಅಂತ ಭಗವಂತ ವ್ಯವಸ್ಥೆ ಮಾಡಿದ್ದಾನೋ ಸಂಕಲ್ಪ ಮಾಡಿದ್ದಾನೋ ಆ ಧರ್ಮದಿಂದ ನಡೆದ್ರೆ ಮಾತ್ರ ಮೋಕ್ಷ ಆಗತ್ತೆ ಮೇಲ್ನೋಟಕ್ಕೆ ನಾವು ಯಾವುದನ್ನು ಲೈಕ್ ಮಾಡ್ತೇವೆ ನಮಗೆ ಲೈಕ್ ಆಗೋದು ಯಾವುದು ನನಗೆ ಲೈಕ್ ಯಾವ್ದು ಆಗ್ತಾ ಇದೆ ಇಷ್ಟವಾದದ್ದು ನನಗೆ ಸನ್ಯಾಸ ಧರ್ಮವೇ ಇಷ್ಟ ನಾನು ಅದನ್ನೇ ಲೈಕ್ ಮಾಡ್ತೇನೆ ಅದರಿಂದ ನಿಮಗೆ ಇಷ್ಟಪಟ್ಟಂತೆ ನಿನ್ನ ಮಾಡುವ ಹಾಗಿಲ್ಲ ಅದು ದೇವರಿಗೆ ಲೈಕ್ ಆಗಿರುವುದಿಲ್ಲ ಯಾಕೆಂದ್ರೆ ಆಧಿಕಾರಿಕ ವರ್ಗದಲ್ಲಿ ಸೇರಿರ್ತಕ್ಕಂಥ ನಿಮಗೆ ದುಷ್ಟಾಂತ ಉಂಟು ಮಹಾರಾಜ ತುಂಬ ನಾರದರ ಉಪದೇಶದಿಂದ ಸನ್ಯಾಸಿ ಆಗ್ತೇನೆ ಕೂತ್ಕೊಂಡ್ಬಿಟ್ಟಿದ್ದ ಹೋಗಿ ಹೋಗಿ ನಾರದರ ಜೊತೆಗೆ ಹೊರಟೇ ಬಿಟ್ಟಿದ್ದ ಎಲ್ಲಿಗೆ ಆ ಗಂಧವಾದರ ಪರ್ವತದಲ್ಲಿ ಕೂತ್ಕೊಂಡ್ಬಿಟ್ಟಿದ ಅಲ್ಲಿ ಇವನು ಬಂದ ಯಾರು ಪ್ರಿಯವರತನ ಅಪ್ಪ ಯಾರು ಸ್ವಾಯಿಭೂಮನು ಬಂದ ಉಪದೇಶ ಕೊಟ್ಟ ಹ್ಮ್ ಏನು ಹೇಳಿದ್ರು ಅವನಿಗೆ ನಾಕಿಲ್ಲ ಕೊನೆಗೆ ಬ್ರಹ್ಮದೇವರೇ ಓಡಿ ಬಂದ್ರು ಅವನಿದ್ದಲ್ಲಿಗೆ ಬಂದ್ರು ಗೃಹಸ್ಥ ಮಕ್ಕಿನ್ನ ಕರೋತ್ಯವದ್ಯಂ ಯಾಕೆಂದ್ರೆ ನೀನು ಅವನ ಆಧಿಕಾರಿಕ ವರ್ಗದಲ್ಲಿ ಸೇರಿದವನಾದ್ರಿಂದಾಗಿ ಅವನ ಕರ್ಮಾನುಷ್ಠಾನ ಮಾಡಬೇಕು ಕರ್ಮಾನುಷ್ಠಾನ ಮಾಡಿ ಗೃಹಸ್ಥ ಧರ್ಮವನ್ನೆಲ್ಲ ಆಚರಣೆ ಮಾಡಿಯೇ ಅವನ ಮೋಕ್ಷಕ್ಕೆ ಹೊರೆಯುವಂತ ಅಧಿಕಾರಿ ಅದನ್ನು ಗುರುತಿಸಿ ಎಲ್ಲ ಜೀವನ ಸ್ವರೂಪ ಯೋಗ್ಯತೆ ಏನು ಸಾಧನ ಯೋಗ್ಯತೆ ಏನು ಅಂತ ಚತುರ್ಮುಖ ಬ್ರಹ್ಮದೇವರು ಸರ್ವಜ್ಞನಾದ್ರಿಂದಾಗಿ ಅವರಿಗೆ ಗೊತ್ತಿತ್ತಾದ್ರಿಂದಾಗಿ ಅವರು ಬಂದು ಹೇಳ್ತಾರೆ ಅವರು ಬಂದು ಹೇಳಿದ ತಕ್ಷಣವೇನೆ ಅವನೇನ್ ಮಾಡ್ತಾನಂದ ಅವರು ಹೇಳಿದಾಗಿ ಕೇಳ್ತಾನೆ ಗೃಹಸ್ಥ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ ಅವನು ಇಬ್ರು ಹೆಂಡತಿ ಅವನಿಗೆ ಅದರಲ್ಲಿ ಈ ಒಬ್ಬಳಲ್ಲಿ ಯಾರು ನೋಡಿ ಗೃಹಸ್ಥ ಧರ್ಮನು ಅವನು ಯತಿ ಧರ್ಮನ್ನು ಸ್ವೀಕಾರ ಮಾಡಿದ್ರೆ ದೇವರನ್ನು ಮಗನನ್ನಾಗಿ ಪಡೆಯುವ ಭಾಗ್ಯ ಬರ್ತಾ ಇರಲಿಲ್ಲ ಇಬ್ಬರು ಹೆಂಡತಿಯಲ್ಲಿ ಒಬ್ಬಳಲ್ಲಿ ಅವನು ಪರಮಾತ್ಮನನ್ನ ಮಗನನ್ನಾಗಿ ಪಡಿತಾ ಇದ್ದಾನೆ ಅವನು ಗಜೇಂದ್ರನನ್ನು ಮೋಚನ ಮಾಡಿದ ರೂಪದು ಹರಿಶ್ತಾಪಸನಾಮ ಸ್ವಂತ ಗಜೇಂದ್ರ ಮೋಚನ ಮಾಡಿರ್ತಕ್ಕಂತಹ ಭಗವಂತನನ್ನ ಮಗನನ್ನಾಗಿ ಪಡೆಯುವ ಭಾಗ್ಯ ಬಂತು ಹಾಗಾಗಿ ನಮಗೆ ಮೇಲ್ನೋಟ್ಲಿಕ್ಕೆ ಯಾವುದು ನಾವು ಹಿತವಾಗಿರುತ್ತೋ ಪ್ರಿಯವಾಗಿರುತ್ತೋ ಅದನ್ನು ಮಾಡುವುದಲ್ಲ ಪ್ರಿಯವಾಗಿದ್ದನ್ನು ಮಾಡಿದ್ರೆ ಆಗುವುದಿಲ್ಲ ನಮಗೆ ಯಾವುದು ಹಿತವೋ ಅದನ್ನು ಮಾಡಬೇಕು ಆ ಹಿತ ಯಾವುದು ಅಂತ ಯಾರಿಗೊ ಗೊತ್ತಿರುತ್ತೆ ಗುರುಗಳಿಗೆ ಗೊತ್ತಿರುತ್ತೆ ಅದರಂತೆ ತಕ್ಕಂತೆ ನಡೆದ್ರೆ ಒಳ್ಳೆದಾಗತ್ತೆ ಯಾವಾಗಲೂ ಅದೇ ಹೇಳ್ತಾರೆ ಸ್ವಧರ್ಮ ನಮಗೆ ಯಾವಾಗ ನಾವು ಅದನ್ನು ಆಯ್ಕೆ ಮಾಡುವ ಹಾಗಿಲ್ಲ ನಮಗೆ ಖುಷಿ ಬಂದಾಗೆ ಆಯ್ಕೆ ಮಾಡಲಿಕ್ಕಾಗೋಲ್ಲ ಬೇದರಸ್ವಾಮಿಗಳು ಯಾವುದೇ ಹೇಳೋದುಂಟು ಯಾಕಂದ್ರೆ ತಾಯಿಯನ್ನು ಆಯ್ಕೆ ಮಾಡ್ಲಿಕ್ಕೆ ಬರಲ್ಲ ಅವರು ನಾವು ಜನ್ಮತಃ ನಮಗೆ ಸೇವೆ ಮಾಡಿಸ್ಕೊಳ್ಳಲಿಕ್ಕೆ ನಾವು ಸೇವೆ ಮಾಡ್ಲಿಕ್ಕೆ ತಾಯಿ ಸರಿಯಾಗಿರ್ತಾಳೆ ಹೆಂಡತಿ ಬೇಕಾದ್ರೆ ಆಯ್ಕೆ ಮಾಡಿಕೊಳ್ಬಹುದು ಹಾಗೆ ತಿಂಡಿ ತಿನಿಸುಗಳು ಬೇರೆ ಪದಾರ್ಥಗಳನ್ನೆಲ್ಲ ಆಯ್ಕೆ ಮಾಡಬಹುದು ತತ್ವವನ್ನ ಧರ್ಮವನ್ನ ಆಯ್ಕೆ ಮಾಡುವಾಗಿಲ್ಲ ಅದು ನಮ್ಗೆ ಹೇಗೆ ಅದು ಮೊದಲೇ ಸಿದ್ಧವಾಗಿರುತ್ತೆ ಅದನ್ನೇ ನಾವು ಅನುಸರಿಸಬೇಕು ಅಂತ ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ ಅವನ ಪ್ರಶ್ನೆ ಯತಿ ಧರ್ಮ ಅದು ಅನುಷ್ಠಾನ ಮಾಡಬೇಕು ಗ್ರಹ ಗೃಹಸ್ಥರ ಧರ್ಮ ಅಲ್ಲ ಅದರಲ್ಲಿಯೂ ಕೂಡ ಘೋರವಾದ ಯುದ್ಧವನ್ನಂತೂ ಮಾಡಲಿಕ್ಕೆ ಹೋಗಬಾರ್ದು ಅವನ ಪ್ರಶ್ನೆ ಅಂತ ಹೇಳಿದ್ರೆ ಈ ಪ್ರಶ್ನೆಗೆ ಕೃಷ್ಣ ಏನು ಒತ್ತು ಕಟ್ಟು ನಾನು ಹಾಗೆ ಹೇಳಿದಾಗೆ ನಿನ್ನದು ಜನಕಾದಿಗಳಂತೆ ಆಧಿಕಾರಿಕ ವರ್ಗದಲ್ಲಿ ಸೇರಿದ್ರಿಂದಾಗಿ ನಿನ್ನ ವರ್ಣಕ್ಕೆ ಆಶ್ರಮಕ್ಕೂ ಉಚಿತವಾದ ಧರ್ಮವನ್ನು ನೀನು ಮಾಡಬೇಕು ಹಾಗಾಗಿ ನೀನು ಇವಾಗ ನಾನು ಅದನ್ನು ಮಾಡುವುದಿಲ್ಲ ಅಂತ ಹೇಳ್ತಕ್ಕಂತಹದ್ದು ಸರಿಯಲ್ಲ ಯಾಕೆಂದರೆ ನೀನು ಆಧಿಕಾರಿಕ ವರ್ಗದಲ್ಲಿ ಸೇರಿದವನಾದ್ರಿಂದಾಗಿ ನಿನಗೆ ಅದೇ ಹಿಡಿಸ್ತದೆ ಆದ್ರಿಂದಾಗಿ ಅದರಿಂದಾಗಿ ನಿನಗೆ ಮೋಕ್ಷ ಅಂತ ಮತ್ತೊಂದು ಪ್ರಶ್ನೆ ಕೇಳ್ತಾನೆ ಹೀಗೇಳಿ ಅವನು ಯಾಕೆ ಕರ್ಮ ಮಾಡಲಿಕ್ಕೆ ಹಿಂದೇಟು ನೀನು ನಿನ್ನ ಒಳಗಿನ ಅಭಿಪ್ರಾಯ ಏನು ಹೇಳು ಅಂತ ಭಗವಂತನೇ ಅವನ ಒಳಗಡೆ ಅಭಿಪ್ರಾಯ ಏನಿರಬಹುದು ಈ ಅಭಿಪ್ರಾಯದಿಂದ ಕರ್ಮ ಬಿಡಬೇಕು ಅಂತ ಹೇಳ್ತೀಯ ಈ ಅಭಿಪ್ರಾಯದಿಂದ ಕರ್ಮ ಮಾಡುವುದಿಲ್ಲ ಅಂತ ಹೇಳ್ತೀಯ ಮೂರು ಅಭಿಪ್ರಾಯದಿಂದ ನಾನು ಕರ್ಮ ಮಾಡುವುದಿಲ್ಲ ಅಂತ ನಿನ್ನ ಅಭಿಪ್ರಾಯನ ಯಾರು ಮೂರು ಕಾರಣ ಇದೆ ಅವನ ಮನಸ್ಸಿನಲ್ಲಿ ಏನಿದೆ ಅದನ್ನೆಲ್ಲ ಭಗವಂತ ತಾನೇ ಅದ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರ ಹೇಳ್ತಾನೆ ಕರ್ಮ ಮಾಡಬಾರ್ದು ಅಂತ ಹೇಳುವವನು ನಿನ್ನ ಅಭಿಪ್ರಾಯ ಏನು ನೋಡ್ರಿ ಮೋಕ್ಷಕ್ಕೆ ಏನು ಹೆಸರಿದೆ ಹೇಳಿ ಮೋಕ್ಷಕ್ಕೆ ಏನು ಹೆಸರಿದೆ ನೈಷ್ಕರ್ಮ್ಯ ಅಂತ ಹೆಸರಿದೆ ಮೋಕ್ಷವನ್ನು ನೈಷ್ಕರ್ಮ್ಯ ಅಂತ ಕರೀತಾರೆ ಯಾಕೆ ನೈಷ್ಕರ್ಮ್ಯ ಅಂತ ಮೋಕ್ಷ ಕರೀತಾರೆ ಅಂದರೆ ಕರ್ಮವನ್ನು ತ್ಯಾಗ ಮಾಡಿದವರು ಮಾತ್ರ ಅದನ್ನು ಹೊಂದಲಿಕ್ಕೆ ಸಾಧ್ಯ ನಿಷ್ಕರ್ಮರು ಕರ್ಮವನ್ನು ಯಾರು ಬಿಟ್ಟಿದ್ದಾರೋ ಅವರಿಂದ ಮಾತ್ರ ಹೊಂದಲಿಕ್ಕೆ ಸಾಧ್ಯ ಕರ್ಮ ಅಕರಣ ಪ್ರಾಪ್ಯತ್ವ ಕರ್ಮವನ್ನು ಬಿಟ್ಟವರು ಮಾತ್ರ ಹೊಂದಲಿಕ್ಕೆ ಸಾಧ್ಯ ಹೀಗೆ ನಿಷ್ಕರ್ಮನ ಕರ್ಮ ಅಕರಣೆಯ ಕರ್ಮ ಮಾಡದೇ ಇರುವುದರಿಂದಾಗಿ ಅದು ನಮಗೆ ಕೆಟ್ಟ ಕತ್ತೆ ಹಾಗಾಗಿ ಮೋಕ್ಷಕ್ಕೆ ಸಾಧನ ಯಾವುದು ಅಂತ ಹೇಳಿದ್ರೆ ಕರ್ಮ ಬಿಡುವುದು ಯಾಕೆ ಕರ್ಮ ಬಿಟ್ಟವರಿಂದ ಮಾತ್ರ ಅದು ಸಾಧ್ಯ ಆದ್ರಿಂದಾಗಿ ನಮಗೆ ಮೋಕ್ಷ ತರಗತ ಆಗ್ಬೇಕಾದ್ರೆ ಕರ್ಮ ಬಿಡಬೇಕು ಅದಕ್ಕೋಸ್ಕರ ನಾನು ಬಿಡ್ತೇನೆ ಅಂತ ಅಭಿಪ್ರಾಯವ ಅಥವಾ ನೋಡಿ ಕರ್ಮ ಎಂಬುದು ಸಂಸಾರದ ಬೀಜ ಯಾಕೆಂದ್ರೆ ಕರ್ಮ ಮಾಡ್ತಾ ಇದ್ರೆ ಸಂಸಾರ ಬರ್ತಾ ಇದ್ದದ ಮೊಳಕೆ ಹೊಡಿತಾ ಇರ್ತದೆ ಜನ್ಮ ಮರಣರೂಪವಾದ ಸಂಸಾರಕ್ಕೆ ಕಾರಣವೇ ಕರ್ಮ ಸಂಸಾರ ಬೀಜವಾದಂಥ ಕರ್ಮ ಇರುವ ತನಕ ಸಂಸಾರ ಆ ಸಂಸಾರ ಬೀಜವಾದ ಕರ್ಮವನ್ನು ಬಿಟ್ಟುಬಿಟ್ರೆ ನಮಗೇನಾಯ್ತು ಮತ್ತೆ ಸಿಗತ್ತೆ ಬೀಜ ಇಲ್ಲ ಬೀಜ ಇದ್ರೂ ತಾನೇ ಮೊಳಕೆ ಹೊಡೆಯೋದು ಬೀಜವೇ ಇಲ್ಲಂತಾದ್ರೆ ಅವಾಗ ನಮಗೆ ಸಂಸಾರ ಎಂಬ ಅಂಕುರ ಉತ್ಪತ್ತಿ ಆಗೋಲ್ಲ ಹಾಗಾಗಿ ಸಂಸಾರಕ್ಕೆ ಕಾರಣವಾದದ್ದು ಕಾರಣ ಕರ್ಮ ಆದ್ರಿಂದಾಗಿ ನಾವು ಆ ಕರ್ಮವನ್ನು ಅನುಷ್ಠಾನ ಮಾಡಿಲ್ಲಂದ್ರೆ ಸಂಸಾರದ ಬೀಜ ಇಲ್ಲ ಆದ್ರಿಂದಾಗಿ ಸಂಸಾರ ಅಂಕುರ ಉತ್ಪತ್ತಿ ಆಗುವುದಿಲ್ಲ ಅದರಿಂದಾಗಿ ಅದು ಅದು ಮಾಡದೇ ಇರುವುದರಿಂದಾಗಿ ನಮಗೆ ಮೋಕ್ಷ ಆಗತ್ತೆ ಅದಕ್ಕೋಸ್ಕರ ನಾನು ಕರ್ಮವನ್ನು ಬಿಡ್ತೇನೆ ಮಾಡುವುದಿಲ್ಲ ಅಂತ ಅಭಿಪ್ರಾಯನ ಅಥವಾ ಕರ್ಮ ಎಂಬುದು ಬಂಧಕ ಕರ್ಮಣ ಬದ್ಧತೆ ಜಂತು ವಿದ್ಯೆಯ ಚ ತಸ್ಮಾತ್ ಕರ್ಮ ನ ಕುವಂತೆ ರಿಷಯ ಅಂತ ಯಾಕೆಂದ್ರೆ ಕರ್ಮ ಬಂಧಕ ಸಂಸಾರ ಬಂಧಕವಾದದ್ದು ಕರ್ಮ ಬಂಧಕವಾದ ಕರ್ಮವನ್ನು ಬಿಟ್ರೆ ಸಂಸಾರ ಬಂಧನ ಇಲ್ಲ ಮೋಕ್ಷಕ್ಕೆ ಪ್ರತಿಬಂಧಕವಾದದ್ದು ಯಾವುದು ಕರ್ಮ ಹಾಗಾಗಿ ನಾವು ಮೋಕ್ಷಕ್ಕೆ ಪ್ರತಿಬಂಧಕವಾದ ಕರ್ಮವನ್ನು ನಾವು ಬಿಟ್ಬಿಟ್ರೆ ಪ್ರತಿ ಮೋಕ್ಷ ಎಂಬುದು ಪ್ರತಿಬದ್ಧಲ್ಲ ಮೋಕ್ಷ ಸಿಗುತ್ತೆ ಪ್ರತಿಬಂಧಕವಾದದ್ದನ್ನು ದೂರ ಮಾಡ್ಕೊಳ್ಬೇಕು ಕರ್ಮವೇ ಪ್ರತಿಬಂಧಕ ಅದನ್ನು ದೂರ ಮಾಡ್ಕೊಳ್ಬೇಕು ಅದನ್ನು ಬಿಟ್ಬಿಡ್ಬೇಕು ಅಂತ ಅಭಿಪ್ರಾಯದಿಂದ ನಾನು ಕರ್ಮ ಮಾಡುವುದಿಲ್ಲ ಅಂತ ಹೇಳ್ತೀಯ ಹೀಗೆ ಮೂರು ಹಿನ್ನೆಲೆಯಲ್ಲಿ ನಾನು ಕರ್ಮ ಮಾಡುವುದಿಲ್ಲ ಅಂತ ನಿನ್ನ ಅಭಿಪ್ರಾಯವ ಅಂತ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೇನೆ ಇಲ್ಲ ಮೊದಲನೇದ್ದೇನು ಇಲ್ಲ ಮೋಕ್ಷವನ್ನು ನೈಷ್ಕರ್ಮ್ಯ ಅಂತ ಕರೀತಾರೆ ಅದರ ಅರ್ಥ ಏನಂದ್ರೆ ಕರ್ಮವನ್ನು ತ್ಯಾಗ ಮಾಡಿದವರು ಪಡೀಲಿಕ್ಕೆ ಯೋಗ್ಯವಾದದ್ದು ಹಾಗರೆ ಮೋಕ್ಷಕ್ಕೆ ಕರ್ಮ ಮಾಡದೇ ಇರುವುದು ಕಾರಣವಾಗಿದೆ ಅದಕ್ಕೊತ್ತ ನಾನು ಕರ್ಮ ಮಾಡೋಲ್ಲ ಯಾಕೆ ನೈಷ್ಕರ್ಮಿ ಅಂತ ಹೆಸರು ಅದಕ್ಕೆ ಇರುವುದಿಲ್ಲ ಕರ್ಮ ಬಿಟ್ಟವರು ಮಾತ್ರ ಅದನ್ನು ಪಡೀಲಿಕ್ಕೆ ಸಾಧ್ಯ ಹಾಗೆ ಮೋಕ್ಷಕ್ಕೆ ಕರ್ಮ ಬಿಡುವುದೇ ಕಾರಣವಾಗಿದೆ ಅದ ಪಕ್ಕ ನಾನು ಕರ್ಮ ಬಿಟ್ಟು ಕುತ್ಕೊಂಡಿದ್ದೆನೆಂದ್ರೆ ಅಯ್ಯೋ ಕರ್ಮವನ್ನು ಬಿಡುವ ಮಾತ್ರದಿಂದಲೇ ಮೋಕ್ಷ ಸಿಗುವುದಿಲ್ಲ ನಕರ್ಮಣಾತ್ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷ ಆತ್ಮತೆ ಕೇವಲ ಕರ್ಮವನ್ನು ಅನಾರಂಭಾತ್ ಅನುಷ್ಠಾನ ಮಾಡಲಿಲ್ಲ ಬಿಟ್ಬಿಟ್ಟಿದ್ದಾನೆ ಅಷ್ಟೇ ಮಾತ್ರದಿಂದ ನಿಜವಾಗಿಯೂ ಕೂಡ ನಮಗೆ ಮೋಕ್ಷ ಸಿಗುವುದಿಲ್ಲ ಅಯ್ಯೋ ಹಾ ಯಾಕೆ ಯಾಕೆ ಸಿಗುವುದಿಲ್ಲ ಅಂದ್ರೆ ಅವನು ಪುರುಷನಾಗಿದ್ದಾನೆ ಆದ್ರಿಂದ ಏನರ್ಥ ಪುರುಷ ಶಬ್ದಕ್ಕೆ ಪುರು ಅಂದ್ರೆ ಶರೀರ ಪುರೂಣಿ ಸರತಿ ಇತಿ ಪುರುಷ ಪುರು ಅಂದ್ರೆ ನಾನಾ ತರದ ಶರೀರಗಳನ್ನು ಸೃಗತವು ಹೊಂದುತ್ತಾ ಇದ್ದಾನೆ ನಾನಾ ತರದ ಎಷ್ಟು ಜನ್ಮ ಪಡೆದಿದ್ದಾನೋ ಎಷ್ಟು ಶರೀರವನ್ನು ಧಾರಣೆ ಮಾಡಿದ್ದಾನೇನು ಈ ಜೀವ ಏನಾಯ್ತು ಅದರಿಂದ ಬಹಳ ಶರೀರವನ್ನು ಪಡಿತಾ ಇದ್ದಾನೆ ಅಂದ್ರೆ ಅರ್ಥ ಏನಾಯಿತು ಅರ್ಥ ಏನಾಯಿತು ಅಂದರೆ ಇಷ್ಟೇ ಅಭಿಪ್ರಾಯ ಕೇವಲ ಕರ್ಮ ಬಿಟ್ಟ ಮಾತ್ರಕ್ಕೆ ಏನಾಗುವುದಿಲ್ಲ ಮೋಕ್ಷ ಸಿಗುವುದಿಲ್ಲ ಯಾಕೆ ಗೊತ್ತುಂಟ ನೋಡಿ ನಮಗೆ ನಾನಾ ತರದ ಶರೀರ ಬರುತ್ತೆ ಮನುಷ್ಯನಿಗೆ ಬಹಳ ಶರೀರ ಬರುತ್ತೆ ಬಹಳ ಶರೀರ ಬರುತ್ತೆ ಅಂದರೆ ಕರ್ಮವನ್ನು ಮಾಡುವ ಅಧಿಕಾರವುಳ್ಳ ಶರೀರವೂ ಬರುತ್ತೆ ಕರ್ಮದ ಕರ್ಮ ಮಾಡಲಿಕ್ಕೆ ಅಧಿಕಾರವಿಲ್ಲದ ಶರೀರವೂ ಬರುತ್ತೆ ಬ್ರಾಹ್ಮಣ ಮನುಷ್ಯಾದಿ ದೇಹ ಅದು ಕರ್ಮ ಮಾಡಲಿಕ್ಕೆ ಅಧಿಕಾರ ಉಳ್ಳ ಶರೀರ ಇನ್ನು ಕರ್ಮ ಮಾಡಲಿಕ್ಕೆ ಅಧಿಕಾರವೇ ಇಲ್ಲದ ಶರೀರ ಇರುತ್ತೆ ಅಲ್ಲಿ ಮಾಡಲಿಕ್ಕೆ ಆಗೋಲ್ಲ ಪಶು ಪಕ್ಷಿ ಆದಿ ಯೋನಿಯಲ್ಲಿ ಬಂದರೆ ಆ ಶರೀರ ಕರ್ಮ ಮಾಡಲಿಕ್ಕೆ ಅಧಿಕಾರವುಳ್ಳ ಶರೀರ ಅಲ್ಲ ಹಾಗಾದ್ರೆ ಏನಾಯ್ತು ಇವಾಗ ನಾವು ಮನುಷ್ಯನಾಗಿ ಹುಡ್ತೇವೆ ಮಾಡಬಾರದ ಕೆಟ್ಟ ಕೆಲಸ ಮಾಡ್ತೇವೆ ಕಪೂಯ ಚರಣ ಕಪೂಯಂ ಯೋನಿಂ ಪ್ರಪದ್ಯಂತೆ ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಯೋನಿಲಿ ಬರ್ತೇವೆ ನಾಯಿ ಹಾಕ್ತೇವೆ ನರಿ ಆಗ್ತೇವೆ ಬೇರೆ ಹಂದಿ ಆಗ್ತೇವೆ ಬೇರೆ ಬೇರೆ ಯೋನಿಲಿ ಬರ್ತೇವೆ ಇಲ್ಲಿ ಏನಾಯಿತು ಕರ್ಮ ಮಾಡೋದಿಲ್ಲ ಕರ್ಮ ಮಾಡಲಿಕ್ಕಾಗತ್ತೆ ಅಲ್ಲಿ ಹಾಗಾದ್ರೆ ಈಗ ಮನುಷ್ಯನಾಗಿ ಹುಟ್ಟೋದು ಕೊನೆಗೆ ಮಾಡಬಾರ್ದ ಕೆಲಸ ಮಾಡೋದು ಅದರಿಂದಾಗಿ ಏನಾಗ್ತದೆ ನರಿನಾಯಿ ಜನ್ಮ ಬರುತ್ತೆ ಅಲ್ಲಿ ಕರ್ಮ ಮಾಡಲ್ಲ ಮಾಡಿದ್ದೇವಾ ನಮಗೂ ಮೋಕ್ಷ ಆಗ್ಬೇಕಿಲ್ಲ ನರಿನಾಯಿ ಜನ್ಮ ಬಂದ ತಕ್ಷಣ ಮೋಕ್ಷ ಆಗ್ಬೇಕು ಯಾಕೆಂದ್ರೆ ಕರ್ಮ ಮಾಡಿಲ್ಲ ನಾವು ಹಾಗೆ ನರಿನಾಯಿಗಳಿಗೆಲ್ಲ ಏನಾಗ್ಬೇಕು ಆ ಜನ್ಮದಲ್ಲಿ ಕರ್ಮ ಮಾಡಿಲ್ಲ ಆದ್ರಿಂದಾಗಿ ಮೋಕ್ಷಕ್ಕೋಗ್ಲೆ ಅವರೆಲ್ಲ ಆದ್ರೆ ಆ ನರಿನಾಯಿ ಜನ್ಮದಲ್ಲಿ ಕರ್ಮ ಮಾಡಿಲ್ಲ ಅಂತ ಹೇಳೋರಿಗೆ ಮೋಕ್ಷ ಆಯ್ತು ಅಂತ ಹೇಳಲಿಕ್ಕೆ ಬರಲ್ಲ ಯಾಕೆ ನರಿನಾಯಿ ಜನ್ಮವನ್ನು ಪಡೆದವರು ಮತ್ತೆ ಹುಡ್ತಾನೆ ಯಾಕೆಂದ್ರೆ ಸತ್ಸಾವಾಸ ಆದ್ರೆ ಮತ್ತೆ ಒಳ್ಳೆ ದೇಹವನ್ನು ಪಡೆದು ಹುಡ್ತಾನೆ ಅಂತ ಎಲ್ಲ ಕತೆ ಕೇಳಿದ್ದೀರಾ ಇದಾಗಿ ಕೂಡ ಅವನು ಕರ್ಮ ಬಿಟ್ಟಿದ್ರಿಂದಾಗಿ ಮೋಕ್ಷಕ್ಕೋಗ್ಬೇಕಿತ್ತು ಅವನಿಗೆ ದೇಹ ಬರಬಾರ್ದಿತ್ತು ಇನ್ನೊಂದು ತಗೊಂಡು ಯಾಕೆ ಕೊಡ್ತಾ ಇದ್ದಾನೆ ಓಹೋ ಹಾಗಾದ್ರೆ ಕೇವಲ ಕರ್ಮ ಬಿಟ್ಟ ಮಾತ್ರಕ್ಕೇನೆ ಮೋಕ್ಷ ಆಗುತ್ತಾರೆ ನರಿನಾಯಿಗಳು ತಮ್ಮ ದೇಹದಲ್ಲಿ ಕರ್ಮ ಬಿಟ್ಟಿದ್ದಾವ ಅದ್ರಿಂದಾಗಿ ಅವುಗಳಿಗೆ ಮೋಕ್ಷ ಆಗ್ಬೇಕು ಆದ್ರೆ ಮೋಕ್ಷ ಆಗ್ತಾ ಇಲ್ಲ ನರಿನಾಯಿ ಜನ್ಮದಲ್ಲಿ ಬಂದಂತಹ ಜೀವರಾಶಿಗಳು ಕೂಡ ಪುನಃ ಮನುಷ್ಯಾದಿ ಶರೀರ ಅವರು ಹೊಂದುತ್ತಾರೆ ಮಹಾ ಶರೀರ ಒದ್ದಾಡ್ತಾ ಅನ್ಯ ಮೋಕ್ಷ ಆಗುದಿಲ್ಲ ಕರ್ಮ ಬಿಡೋದ್ರಿಂದಾಗಿ ಅಂತ ಅರ್ಥ ಆಯ್ತು ಹಾಗಾಗಿ ಅಲ್ಲ ಮತ್ತೆ ಏನ್ರಿ ಹಾಗಾದ್ರೆ ಮೋಕ್ಷಕ್ಕೆ ಹೆಸರು ಇದೆ ಅಲ್ವಾ ಏನಂತ ಮೋಕ್ಷಕ್ಕೆ ಹೆಸರುಂಟೋ ಇಲ್ವ ಏನಂತ ನೈಷ್ಕರ್ಮ್ಯ ನೈಷ್ಕರ್ಮ್ಯ ಶಬ್ದಕ್ಕರ್ಥ ಏನು ಕರ್ಮ ಮಾಡದೇ ಇರುವುದರಿಂದಾಗಿ ಹೊಂದಲಿಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ ಅದಕ್ಕರ್ಥ ಸ್ವಲ್ಪ ಸರ್ವಾತ್ಮನ ಕರ್ಮ ಬಿಟ್ಟವರಿಂದ ಹೊಂದಲಿಕ್ಕೆ ಯೋಗ್ಯವಾದದ್ದು ಅಂತ ಅರ್ಥ ಅಲ್ಲ ಕಾಮ್ಯ ಕರ್ಮವನ್ನು ಬಿಟ್ಟವರು ಹೊಂದಲಿಕ್ಕೆ ಸಾಧ್ಯ ಅಷ್ಟೇ ಅರ್ಥ ಕಾಮ್ಯ ಕರ್ಮವನ್ನು ಯಾಗ ತ್ಯಾಗ ಮಾಡ್ತಾರೆ ಅದರಿಂದ ಅದು ಹೊಲ್ಲಿಕೋಗ ಸರ್ವಾತ್ಮರ ಕರ್ಮ ತ್ಯಾಗದಿಂದ ಹೊಲ್ಲಿಕ ಯೋಗ್ಯವಾಗಿದೆ ಅಂತ ಅರ್ಥ ಅಲ್ಲ ಅನಿಷ್ಟವಾದ ಕಾಮ್ಯ ಕರ್ಮವನ್ನು ಬಿಟ್ಟವರು ಮಾತ್ರ ಅದನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಈ ಅರ್ಥದಲ್ಲಿ ಅದಕ್ಕೆ ನೈಷ್ಕರ್ಮಿ ಅಂತ ಹೆಸರು ಬಂದಿದೆ ಸರ್ವಾತ್ಮನಾ ಕರ್ಮ ತ್ಯಾಗದಿಂದ ಹೊಲಿಕ ಯೋಗ್ಯವಾದಂತ ಅರ್ಥ ಅಲ್ಲ ಕಾಮ್ಯ ಕರ್ಮದ ತ್ಯಾಗದಿಂದ ಹೊಂದಲಿಕ್ಕೆ ಯೋಗ್ಯವಾದದ್ದು ಅಂತ ಹೀಗೆ ಅರ್ಥ ಮಾಡಬೇಕು ಎರಡನೇದೇನ್ರಿ ನೋಡಿ ಕರ್ಮ ಇವನು ಪ್ರಶ್ನೆ ಉತ್ತರ ಬಂತು ನೈಷ್ಕರ್ಮ್ಯ ಅಂತ ಹೇಳಿದ್ರಿಂದಾಗಿ ಕರ್ಮ ಬಿಡಬೇಕು ಅಂತ ಅರ್ಥ ಅಲ್ಲ ಕಾಮ್ಯ ಕರ್ಮವನ್ನು ಬಿಟ್ಟುದರಿಂದ ಹೊಂದಕ್ಕೆ ಸಾಧ್ಯ ಹಾಗಾಗಿ ನೀನು ಕಾಮ್ಯ ಕರ್ಮನೂ ಬಿಡು ಆದರೆ ಜ್ಞಾನಕ್ಕೆ ಸಾಧನವಾದ ಕರ್ಮವನ್ನು ನೀನು ಬಿಡಬೇಡ ಅಂತ ಅಭಿಪ್ರಾಯ ಎರಡನೇದು ಸಂಸಾರಕ್ಕೆ ಬೀಜರು ಕಾರಣ ಕರ್ಮ ಅದನ್ನು ಮಾಡಿಲ್ಲ ನಮಗೆ ಮೋಕ್ಷ ಆಗತ್ತೆ ಅಂತ ಹೇಳಿದ್ರೆ ಹಾಗಲ್ಲ ನ ಕರ್ಮಣ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷ ಅಶ್ನು ಯಾಕೆಂದರೆ ಕೇವಲ ಕರ್ಮವನ್ನು ಕರ್ಮ ಎಂಬುದು ಬೀಜ ಸಂಸಾರಕ್ಕೆ ಬೀಜ ಕರ್ಮ ಅದನ್ನು ನಾವು ಅನುಷ್ಠಾನವೇ ಮಾಡಿಲ್ಲ ಅಂದರೆ ಸಂಸಾರ ಬೀಜ ಇಲ್ಲ ಮೋಕ್ಷ ಸಿಗತ್ತೆ ಅಂತ ಹೇಳಿದ್ರೆ ಕೇವಲ ಕರ್ಮವನ್ನು ಮಾಡಿಲ್ಲ ಅಂತ ಮಾತ್ರಕ್ಕೆ ನಿನಗೆ ಏನು ಸಿಗುವುದಿಲ್ಲ ಕಾಮ್ಯ ಕರ್ಮ ತ್ಯಾಗದಿಂದ ಕಾಮ್ಯಕರ್ಮ ಅಪ್ರಾಪ್ತಿಯನ್ನು ಕಾಮಕರ್ಮ ತ್ಯಾಗ ಮಾಡಿದವರಿಗೆ ಮಾತ್ರ ಹೊಂದಲಿಕ್ಕೆ ಯೋಗ್ಯವಾದಂತಹ ಮೋಕ್ಷ ಸಿಗುವುದಿಲ್ಲ ಯಾಕೆ ನೀನು ಹೇಳಿದ್ದೇನು ಸಂಸಾರ ಬೀಜವಾದ ಕರ್ಮ ಇಲ್ಲ ನಾನು ಬಿಟ್ಟುಬಿಟ್ಟಿದ್ದೇನೆ ಅಲ್ಲ ಅದರಿಂದಾಗಿ ಬೀಜ ಕರ್ಮವನ್ನು ಬಿಟ್ಟಿದ್ದರಿಂದಾಗಿ ಕಾರಣ ಇಲ್ಲ ಸಂಸಾರ ಕಾರಣ ಇಲ್ಲ ಬೀಜ ಹೋಗಿದೆ ಅದರಿಂದ ಮೋಕ್ಷ ಸಿಗತ್ತೆ ಅಂತ ತಿಳ್ಕೊಳ್ಬೇಡ ಯಾಕೆ ಅಂದರೆ ಪುರುಷ ಮತ್ತೆ ಅದೇದು ಅದೇ ಶಬ್ದ ಅವನು ಪುರುಷನಾಗಿದ್ದಾನೆ ಪುರುಷನಾಗಿದ್ದಾನಂದ್ರೆ ಏನು ಏನರ್ಥ ಬೇರೆ ಬೇರೆ ಬೇರೆ ಬೇರೆ ಬೇರೆ ಬೇರೆ ದೇಹವನ್ನು ಪಡೆದಿದ್ದಾನೆ ಅಂತರ್ಥ ಅಂದ್ರೆ ಬೇರೆ ಬೇರೆ ಬೇರೆ ಬೇರೆ ದೇಹವನ್ನು ಪಡೆದಿದ್ದಾನೆ ತುಂಬ ದೇಹ ಪಡೆದಿದ್ದಾನೆ ಹಿಂದೆ ಎಷ್ಟೋ ದೇಹ ಪಡೆದಿದ್ದಾನೆ ಅದರಲ್ಲಿ ಆ ದೇಹದಲ್ಲಿ ಕರ್ಮ ಸ್ಟಾಕ್ ಆಗಿ ಉಳ್ಕೊಂಡ್ಬಿಟ್ಟಿದೆ ಈ ದೇಹದಲ್ಲಿ ನೀನು ಉಪದೇಶ ಕೇಳಿದ ಯಾರೋ ಉಪದೇಶ ಕೊಟ್ಟರು ನನಗೆ ಏನಂತ ಯದ್ವಾ ತದ್ವಾ ನೀನು ಕರ್ಮ ಬಿಟ್ಟರೆ ನಿನಗೆ ಮೋಕ್ಷ ಆಗತ್ತೆ ಅಂತ ಶುರು ಮಾಡಿದಿ ಮತ್ತೆ ಕರ್ಮ ಬಿಡಲಿಕ್ಕೆ ಈ ದೇಹದಲ್ಲಿ ಕರ್ಮ ಮಾಡಿಲ್ಲ ಆದರೆ ಹಿಂದಿನ ದೇಹದಲ್ಲಿ ನಾನಾ ದೇಹವನ್ನು ಪಡೆದಾಗ ಸ್ಟಾಕ್ ಆಗಿದೆಲ್ಲ ಅನಂತ ಕರ್ಮ ಅದನ್ನೇನು ಮಾಡ್ತೀವಿ ಈ ದೇಹದಲ್ಲಿ ಸಂಸಾರ ಬೀಜವಾದ ಕರ್ಮನ್ನು ಬಿಟ್ಟುಕೊಟ್ಟುಕೊಂಡಿದ್ದೆ ಆದ್ರೆ ಹಿಂದಿನ ದೇಹದಲ್ಲಿ ಅನಂತ ದೇಹದಲ್ಲಿ ಮಾಡಿದ್ದ ಕರ್ಮ ಸ್ಟಾಕ್ ಆಗಿದೆಯಲ್ಲ ಆ ಸಂಸಾರ ಬೀಜಬುಧವಾದ್ದುಂಟಲ್ಲ ಅದನ್ನು ಈ ದೇಹದಲ್ಲಿ ಬಿಟ್ಕೊಟ್ಟುಕೊಂಡು ಕೂಡ ಹಿಂದಿನ ದೇಹದಲ್ಲಿ ಅದು ಸ್ಟಾಕ್ ಆಗಿ ಇದೆ ಒಂದೊಂದು ದೇಹದಲ್ಲಿ ಒಂದೊಂದು ಜನ್ಮದಲ್ಲಿ ಹದಿಮೂರು ವರ್ಷ ಆದ ನಂತರ ಹದಿನಾಲ್ಕು ವರ್ಷ ಆದ ನಂತರ ಕನಿಷ್ಠ ಪಕ್ಷ ಹತ್ತು ಜನ್ಮಕ್ಕಾಗುವಷ್ಟು ಕರ್ಮ ಮಾಡ್ತಾನೆ ಹದಿಮೂರು ಹನ್ನ ಹದಿನಾಲ್ಕು ವರ್ಷ ಆದ ನಂತರ ಹೇಳಿದ್ದಾರೆ ಚತುರ್ದಶ ಹದಿನಾಲ್ಕು ವರ್ಷ ಆದ ನಂತರ ಯಾಕಂದ್ರೆ ಆಗ ಬುದ್ಧಿ ಬಲಿತರುತ್ತೇನಂತ ಅದಕ್ಕಿಂತ ಮೊದಲು ಮಾಡಿದ್ದು ತಂದೆ ತಾಯಿಗಳಿಗೆ ಹೋಗುತ್ತೆ ಇವನಿಗೇನಿಲ್ಲ ಬುದ್ಧಿ ಬಲಿತ ನಂತರ ಹದಿನಾಲ್ಕು ವರ್ಷ ಆದ ನಂತರ ಅವನು ಒಂದು ಅದು ಏನಂದರೆ ಹತ್ ಹತ್ ದಶಾಭರಣ ಹತ್ತು ಜನ್ಮಕ್ಕೆ ಆಗುವಷ್ಟು ಕರ್ಮ ಮಾಡ್ತಾನೆ ಹೀಗೆ ಅವನು ಎಷ್ಟು ಜನ್ಮ ಹಿಂದೆ ಪಡೆದಿದ್ದಾನೋ ಏನು ಆ ಒಂದೊಂದು ಜನ್ಮದಲ್ಲಿ ಹತ್ತಾರು ಕರ್ಮಗಳು ಹತ್ತಾರು ಜನ್ಮಕ್ಕೆ ಕಾರಣೀಭೂತವಾದ ಕರ್ಮ ಮಾಡಿದ್ದಾನೆ ಅದು ಎಂಡಾಗಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನೆಲ್ಲ ನಾನು ಅನುಭವಿಸಿ ಮೋಕ್ಷಕ್ಕೆ ಹೋಗ್ತೇನೆ ಅಂತ ಗಾ ಸಾಧ್ಯ ಇಲ್ಲ ಅನುಭವಿಸುವಾಗಲೂ ಇನ್ನೊಂದು ಕರ್ಮ ಬಂದ್ಬಿಡುತ್ತೆ ಅಲ್ಲಿ ಹಾಗಾಗಿ ಈ ಜನ್ಮದಲ್ಲಿ ಮಾಡಿದ್ರು ಕೂಡ ಹಿಂದಿನ ಜನ್ಮವನು ನೀನು ಪುರುಷನಾಗಿದ್ದಿ ನಿನಗೆ ನಾನಾ ದೇಹ ಬಂದಿದೆ ಅಲ್ಲಿ ಕರ್ಮಾನುಷ್ಠಾನ ಮಾಡಿದ್ದಿ ಅದು ಹಾಗೇ ಸ್ಟಾಟ್ ಆಗಿದೆ ಸಂಸಾರ ಬೀಜ ಪೂರ್ಣವಾಗಿ ಹೋಗಿಲ್ಲ ಹೇಗೆ ನಿನಗೆ ಮೋಕ್ಷ ಆಗತ್ತೆ ಅಂತ ಕೃಷ್ಣ ಕೇಳ್ತಾ ಇದ್ದಾನೆ ಅಲ್ಲರಿ ಇನ್ನೊಂದು ಕೊನೆಯದು ಹೇಳ್ತಾ ಇದ್ದಾನೆ ನೋಡ್ರಿ ನಮಗೆ ಕರ್ಮ ಎಂಬುದು ಮೋಕ್ಷಕ್ಕೆ ಪ್ರತಿಬಂಧಕ ಮೋಕ್ಷಕ ನಮಗೆ ತಡೆ ಆದದ್ದೇ ಕರ್ಮದಿಲ್ಲ ಅಥ ಮುಖ್ಯತೆ ಯಾವನ್ನವೇ ಮೋಕ್ಷಿತ ನೋಡಿ ಪ್ರಾರಬ್ಧ ಕರ್ಮ ಇರುವ ತನಕ ಮೋಕ್ಷ ಆಗೋಲ್ಲ ಕರ್ಮ ಎಂದು ಪ್ರತಿಬಂಧಕ ಹಾಗಾಗಿ ಕರ್ಮ ಎಂಬುದು ಪ್ರತಿಬಂಧಕ ಮೋಕ್ಷಕಾದ್ರಿಂದಾಗಿ ಆ ಪ್ರತಿಬಂಧಕದಿಂದ ನಾನು ದೂರ ಕರ್ಮ ಎಂದು ಪ್ರತಿಬಂಧಕ ಕರ್ಮ ಮಾಡಿದ್ರೂ ತಾನೆ ಪ್ರತಿಬಂಧಕ ಬಂತು ಮೋಕ್ಷ ಆಗೋದಿಲ್ಲ ಅದಕ್ಕೆ ನಾನು ಪ್ರತಿಬಂಧಕವಾದ ಕರ್ಮದಿಂದ ದೂರ ಆದರೆ ನನಗೆ ಪ್ರತಿಬಂಧಕ ಎಲ್ಲ ವಾಪ್ಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮಾಡ್ತೇನೆಂದ್ರೆ ಯಾರು ಹೇಳಿದ್ವಿ ನನಗೆ ಒಳ್ಳೆ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಯಾರು ಹಾಗೆ ಅದಕ್ಕೆ ಉತ್ತರ ಮುಂದೆ ಕೊಡ್ತಾನೆ ಅದನ್ನು ಇಲ್ಲೇ ನಾವು ಇಲ್ಲೇ ಇಟ್ಕೊಳ್ಬೋದು ಕರ್ಮ ಎಂಬುದು ಪ್ರತಿಬಂಧಕ ಅಂತ ಹೇಳಿದು ತಪ್ಪು ಮತ್ತೆ ಉಂಟಲ್ಲ ಕರ್ಮಣ ಜಂತು ವಿದ್ಯೆಯ ಮುಚ್ಚತೆ ತಸ್ಮಾತ್ ಕರ್ಮ ನಕುವಂತೆ ರಿಷಯ ಪಾರದರ್ಶಿನ ಸಂಸಾರ ಸಮುದ್ರದ ದಡವನ್ನು ಕಾಣಬೇಕು ಅಂತಿರುವವರು ಎಷ್ಟು ಮಾತ್ರಕ್ಕೂ ಕೂಡ ಕರ್ಮವನ್ನು ಏನು ಮಾಡೋದಿಲ್ಲ ಅನುಷ್ಠಾನ ಮಾಡಲ್ಲ ಅಂತ ಹಾಗಾದರೆ ಅಲ್ಲಿ ಕರ್ಮ ಎಂಬುದು ಪ್ರತಿಬಂಧಕ ಅಂತ ಆಯಿತು ಅಲ್ಲಿ ಹೇಳಿದ್ದಾರೆ ಅಂದರೆ ತಪ್ತಿರ್ಕೊಂಡಿದ್ಯಾ ಅದಕ್ಕೆ ಅರ್ಥ ಬೇರೆ ಉಂಟು ಕರ್ಮ ಎಂಬುದು ಪ್ರತಿಬಂಧಕ ಯಾವಾಗ ಬಂಧಕ ಯಾವಾಗ ಯಜ್ಞಾರ್ಥಾದ ಕರ್ಮನೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ ಯಜ್ಞಾರ್ಥ ಭಗವಂತನೇ ಯಜ್ಞ ಯಜ್ಞ ಯಜ್ಞ ಇದು ಯಜ್ಞ ಅಂದರೆ ಭಗವಂತನೇ ಯಶು ಭಗವಂತನ ಉದ್ದೇಶ ಇಲ್ಲದೆ ಇನ್ಯಾವುದೋ ದೇವತೆಯನ್ನು ಉದ್ದೇಶಿಸಿ ಕ್ಷುದ್ರ ಫಲದಾಸೆಯಿಂದ ಕರ್ಮ ಮಾಡಿದರೆ ಅದು ಬಂಧಕ ಯಜ್ಞಾರ್ಥಾದ ಕರ್ಮನೋ ಅನ್ಯರ್ಥ ಭಗವಂತನ ಉದ್ದೇಶಿಸಿಕೊಂಡು ಮಾಡ್ತಕ್ಕಂಥ ಕರ್ಮ ಬಿಟ್ಟು ಬೇರೆ ಉದ್ದೇಶದಿಂದ ಫಲದಾಸೆಯಿಂದ ಮಾಡ್ತಕ್ಕಂಥ ಕರ್ಮ ಮಾತ್ರ ಪ್ರತಿಬಂಧಕವೇ ದಿನಃ ಭಗವಂತದ್ದೇಶಿಸಿಕೊಂಡು ಮಾಡ್ತಕ್ಕಂಥ ಕರ್ಮ ನಿಷ್ಕಾಮ ಕರ್ಮ ಭಾಗವತ ಕರ್ಮ ಅದು ಎಂದೂ ಕೂಡ ಬಂಧಕವಾಗುವುದಿಲ್ಲ ಹಾಗಾಗಿ ಕರ್ಮ ಪ್ರತಿಬಂಧಕ ಅದಕ್ಕೆ ಬಿಡುತ್ತೆ ಏನಂತ ಹೇಳೋದು ತಪ್ಪು ಕರ್ಮ ಎಲ್ಲಾ ಪ್ರತಿ ಕರ್ಮ ಪ್ರತಿಬಂಧಕ ಅಲ್ಲ ಹಾಗಾಗಿ ನೀನು ಭಗವಂತನ ಉದ್ದೇಶಿಸಿಕೊಂಡು ಕರ್ಮ ಮಾಡಿದ್ರೆ ಅದು ನಿನಗೆ ಬಂಧಕವಾಗುವುದಿಲ್ಲ ತಾರಕವಾಗತ್ತೆ ಅಂತ ಭಗವಂತ ಮುಂದೆ ಹೇಳ್ತಾನೆ ಅದನ್ನು ನಾವು ಇಲ್ಲೇ ಪ್ರಶ್ನೆ ಮಾಡ್ಕೊಳೋದಾದಿಂದ ಇಲ್ಲೇ ಉತ್ತರ ಹೇಳಿದ್ದೇವೆ ಸರಿ ಒಂದು ವಿಚಾರ ಮತ್ತೆ ಪ್ರಶ್ನೆ ಬರುತ್ತೆ ತುಂಬಾ ವಿಚಾರ ಇದೆ ನೋಡಿ ಈಗ ನಿವೃತ್ತಿ ಕರ್ಮಕ್ಕೆ ಏನು ಫಲ ಹೇಳಿದ್ದಾರೆ ವಿಚಾರ ಮಾಡ ಅದಕ್ಕೆ ಮೋಕ್ಷರೂಪ ಪದವನ್ನು ಹೇಳಿದ್ದಾರೆ ಯಾಕೆಂದರೆ ನಿವೃತ್ತ ನಿಷ್ಕಾಮ ಜ್ಞಾನಪೂರ್ವಂತೂ ನಿವೃತ್ತ ಇಹ ಚೋಚ್ಯತೆ ನಿವೃತ್ತ ಸೇವಮಾನಸ್ತು ಬ್ರಹ್ಮ ಅಭ್ಯೇತಿ ಸನಾತನಂ ಫಲದಾಸೆಯನ್ನು ತೊರೆದು ಹರಿಪ್ರೀತನಾಗಲಿ ಹರಿಪೂಜಾ ನಾಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿನಂತ ಅನುಸಂಧಾನ ಪೂರ್ವಕವಾಗಿ ನಾ ಮಾಡ್ತಕ್ಕಂಥ ಕರ್ಮ ಅದು ನಿವೃತ್ತಿಗೆ ಕಾರಣವಾದ್ದರಿಂದಾಗಿ ನಿವೃತ್ತ ಕರ್ಮ ಅದಕ್ಕೆ ಏನಾಗತ್ತೆ ನಿವೃತ್ತಿಂ ಸೇವಮಾನಸ್ತು ಬ್ರಹ್ಮ ಅಭ್ಯನಾ ಹಾಗೆ ಬ್ರಹ್ಮ ಪ್ರಾಪ್ತಿ ರೂಪವಾದ ಮೋಕ್ಷ ಆಗತ್ತೆ ಅಂತ ಹೇಳಿದ್ದಾರೆ ಹಾಗಾದರೆ ಈ ನಿವೃತ್ತಿ ಕರ್ಮಕ್ಕೆ ಮೋಕ್ಷರೂಪ ಹೇಳಿದ್ದಾರೆ ಯಾಕೆ ಮೋಕ್ಷರೂಪ ಹೇಳಿದ್ರೆ ಅದಕ್ಕೆ ಅಂದರೆ ಅದು ಯಾಕೆ ಮೋಕ್ಷ ಫಲಕ್ಕೆ ಕಾರಣವಾಯಿತಂದ್ರೆ ಅದಕ್ಕೆ ಬೇರೆ ಫಲ ಇಲ್ಲವೇ ಇಲ್ಲ ಯಾಕೆ ನಿಷ್ಕಾಮನವಾಗಿ ಮಾಡಿದ ಫಲಗಾಮನ ಯಾರೂ ಮಾಡುವುದಿಲ್ಲ ಮಾಡಲಿಲ್ಲ ಫಲಕಾಮ ಮಾಡಿಲ್ಲ ಅಂದ್ರೆ ಯಾವ ಫಲವಿಲ್ಲ ಜ್ಞಾನ ಬಿಟ್ಟು ಬೇರೆ ಯಾವ ಫಲ ಬರಲ್ಲ ಹಾಗಾದ್ರೆ ನಿಷ್ಕಾಮ ಕರ್ಮ ಮೋಕ್ಷಕ್ಕೆ ಕಾರಣವಾದದ್ದು ಯಾಕೆ ಅದಕ್ಕೆ ಬೇರೆ ಫಲ ಹೇಳಲಿಕ್ಕೆ ಬರಲ್ಲ ಬೇರೆ ಫಲ ಇಲ್ಲದೆ ಇರುವುದೇ ಕಾರಣ ಅದು ಮೋಕ್ಷಕ್ಕೆ ಸಾಧನ ಆಗಲಿ ಕಾರಣ ಅದು ಅದಕ್ಕೆ ಬೇರೆ ಫಲ ಇಲ್ಲ ಅದರಿಂದಾಗಿ ಓಹೋ ಹಾಗಾದರೆ ಒಂದು ಐಡಿಯಾ ಹೊಡಿತಾ ಇದೆ ಅಮ್ಮ ಕರ್ಮ ಬಿಟ್ಟು ಕುತ್ಕೊಳ್ಬೇಕು ಅಂತ ಹೊರಕಿದ್ದಾನೆ ಇವಾಗ ಅದಕ್ಕೆ ಅವನು ಹೇಳ್ತಾನೆ ಹಾಗಾದ್ರೆ ಕರ್ಮ ಬಿಡ್ತೇವಲ್ವ ಅದಕ್ಕೇನು ಫಲ ಇದೆ ಹೇಳಿ ನಿಷ್ಕಾಮ ಕರ್ಮಕ್ಕೆ ಬೇರೆ ಫಲ ಇಲ್ಲ ಆದ್ರಿಂದಾಗಿ ಬೇರೆ ಪರ ಇಲ್ಲದೇ ಇರುವುದರಿಂದಾಗಿ ಅದು ಮೋಕ್ಷ ಫಲ ಅದಕ್ಕೆ ಅದೇ ಯುಕ್ತಿಯಿಂದ ಕರ್ಮ ಬಿಟ್ಟು ಕುತ್ಕೊಂಡುದಕ್ಕೂ ಬೇರೆ ಫಲ ಇಲ್ಲ ಯಾವ ಫಲ ಹೇಳಿ ಬೇರೆ ಫಲ ಹೇಳ್ತೀರಾ ಕರ್ಮ ಬಿಟ್ಟವನಿಗೆ ಫಲ ಇಲ್ಲ ತಾನೆ ಯಾವ ಫಲ ಹೇಳಲಿಕ್ಕೆ ಬರಲ್ಲ ಆ ಬೇರೆ ಫಲ ಇಲ್ಲ ಅಂದ್ರೆ ಯಾವ ಫಲ ಹೇಳಬೇಕು ನಿಷ್ಕಾಮ ಕರ್ಮದಂತೆ ಮೋಕ್ಷರೂಪ ಹೇಳ್ಬೇಕು ತರ್ಕ ಮಾಡಿ ಫಲಾಭಾವ ಬೇರೆ ಫಲ ಇಲ್ದಿದ್ರೆ ಅದಕ್ಕೆ ಮೋಕ್ಷಬಲವೇ ಹೇಳಬೇಕು ನಿಷ್ಕಾಮ ಕರ್ಮಕ್ಕೆ ಬೇರೆ ಫಲ ಇಲ್ಲ ಆದ್ರಿಂದಾಗಿ ಮೋಕ್ಷ ಬಲದಂತೆ ಕರ್ಮ ಬಿಟ್ಟು ಕುತ್ಕೊಂಡು ಬೇರೆ ಬಲ ಹೇಳಿಕ್ಕೆ ಬರಲ್ಲ ಯಾವುದು ಮೋಕ್ಷರೂಪ ಫಲ ಇರಬೇಕು ಅಂತ ತೀರ್ಮಾನ ನಾನು ಮಾಡಿದ್ದೇವೆ ಅದಕ್ಕೆ ನಾನು ಇಟ್ಟು ಸಾಮಾಗಿ ಒಂದು ಮತ್ತೆ ಇನ್ನೊಂದು ವಿಚಾರ ಹಾಗಾದ್ರೆ ಒಂದು ಮಾರಯ ಹಾಗೆ ನಾನು ಒಂದು ಅರ್ಥ ಕರ್ಮ ಬಿಟ್ಟು ಕೂತ್ಕೊಂಡ್ರೂ ಏನಾಗತ್ತೆ ಬೇರೆ ಫಲ ಇಲ್ಲ ಮೋಕ್ಷ ಆಗತ್ತೆ ನಿಷ್ಕಾಮ ಕರ್ಮ ಮಾಡಿದ್ರೂ ಏನಾಗತ್ತೆ ಬೇರೆ ಫಲ ಇಲ್ಲ ಅಂದರೆ ಮೋಕ್ಷ ಆಗತ್ತೆ ಅಲ್ವ ಹಾಗಾಗಿ ಒಂದು ಕೆಲಸ ಮಾಡೋಣ ಹಾಗೆ ನಿಷ್ಕಾಮ ಕರ್ಮವನ್ನು ಅನುಷ್ಠಾನ ಮಾಡು ನೀನು ಫಲದಾಸೆಯನ್ನು ತರೋದು ಅಯ್ಯೋ ಸುಸ್ತಾಗತ್ತೆ ಕರ್ಮ ಬಿಟ್ಟು ಕೂತ್ಕೊಂಡ್ರೆ ಆಯಾಸ ಆಗೋಲ್ಲ ಆದರೆ ಕರ್ಮ ಬಿಟ್ಟು ಕೂತ್ಕೊಂಡವರಿಗೆ ಮೋಕ್ಷರೂಪ ಫಲ ಸಿಗುವುದಲ್ಲದೇನೆ ಸುಸ್ತಾಗುವುದಿಲ್ಲ ಆಯಾಸ ಇಲ್ಲ ಇಲ್ಲಿ ಆದ್ರೆ ಕಾಮ ನಿಷ್ಕಾಮ ಕರ್ಮ ಮಾಡಿದ್ರೆ ಫಲ ಏನೋ ಮೋಕ್ಷ ಸಿಗತ್ತೆ ಸುಸ್ತಾಗತ್ತೆ ಆಯಾಸ ಇದೆ ಹಾಗಾದ್ರೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ನಾವು ಕರ್ಮ ಬಿಟ್ಟು ಕೂತ್ಕೊಳ್ಳೋದನ್ನೇ ಆಯ್ಕೆ ಮಾಡ್ಕೊಳ್ಳಿ ಎರಡು ಹಿಡ್ಕೊಂಡಿದ್ದೇವೆ ಕೂತಲ್ಲೇ ಮೋಕ್ಷ ಸಿಗತ್ತೆ ಸುಸ್ತೂ ಆಗಲ್ಲ ಹಾಗಾಗಿ ನಾನು ಕರ್ಮ ಬಿಟ್ಟು ಕೂತ್ಕೊಳ್ತೇನೆ ಅಂತ ಹೇಳಿದರೆ ಒಂದು ಹೇಳ್ತಾರೆ ಏ ನೀನು ಸ್ವಲ್ಪ ಸರಿಯಾಗಿ ಓದ್ಕೊಳ್ಳಿಲ್ಲ ನೋಡಿದೆ ಹಿಂದೆ ಮುಂದೆ ನೋಡದೆ ಮಾತಾಡಬೇಡ ಯಾಕೆ ಅಂತ ಹೇಳಿದ್ರೆ ನಿನಗೆ ಗೊತ್ತಿಲ್ವಾ ಕರ್ಮ ಬಿಟ್ಟು ಕುತ್ಕೊಂಡ್ರೆ ಏನಾಗತ್ತೆ ಅಂತ ಪ್ರತ್ಯವಯ ಬರ್ತದಲ್ಲೋಪ್ಪ ಯಾಕೆ ಕುರುವನ್ನೇವೇಹ ಕರ್ಮಾಣಿ ವಿಜೇಷೇ ಚತಂ ಸಹ ಚತಂ ಸಮ್ಯತೆ ತೋಸ್ತಿ ನಕರ್ಮ ಮನುಷ್ಯ ಜನ್ಮ ಬಂತು ಅಂದ್ರೆ ನೂರು ವರ್ಷ ತನಕ ಭಗವತ್ ಪೂಜಾ ರೂಪದಲ್ಲಿ ಕರ್ಮಾನುಷ್ಠಾನ ಮಾಡಲೇಬೇಕು ಅನ್ಯಥ ನೀನು ಆ ಕರ್ಮಾನುಷ್ಠಾನ ಮಾಡಿಲ್ಲ ಕರ್ಮ ಬಿಟ್ರೆ ನಿನಗೆ ಕರ್ಮ ಲೇಪ ಆಗುವುದಿಲ್ಲ ಅಂತಿಲ್ಲ ಕರ್ಮಲೇಪ ಆಗತ್ತೆ ಲೇಪ ಆಗತ್ತೆ ನೋಡ್ರಿ ಕರ್ಮ ಬಿಟ್ಟು ಕುತ್ಕೊಂಡವರಿಗೆ ಪಾಪ ಆಗತ್ತೆ ಅಂತ ಹೇಳ್ತಾ ಇದೆ ಅದಕ್ಕೋಸ್ಕರ ಕರ್ಮ ಬಿಟ್ಟು ಕುತ್ಕೊಳ್ಬಾರ್ದು ಆಯಾಸ ಏನೋ ಆಗಲ್ಲ ಹೌದು ಆದ್ರೆ ನೀನ್ ಹೇಳ್ತಾನೆ ಮೋಕ್ಷ ಸಿಗತ್ತೆ ಅಂತ ಆಸೆ ಮಾಡಬೇಡ ಪಾಪ ಆಗತ್ತೆ ಅಂತ ಹೇಳಿದ್ದಾರೆ ಅಲ್ಲಿ ಆದರೆ ಕರ್ಮ ತ್ಯಾಗ ಎಂಬುದು ಸರಿಯಲ್ಲ ಇಲ್ಲೇನೋ ಆಯಾಸ ಆಗೋದಿಲ್ಲ ಅಂತ ಹೇಳ್ತೀವಿ ಅಲ್ಲಿ ಆಯಾಸ ಆಗತ್ತೆ ಅಷ್ಟೇ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಪಾಪಲೆಪಾಗತ್ತೆ ಅದಕ್ಕೋಸ್ತ್ರ ಅದು ಸರಿಯಲ್ಲ ಅಂದರೆ ಅಯ್ಯೋ ನಿಮ್ಗೆ ಗೊತ್ತಿಲ್ಲ ನೋಡಿ ಸಂಬಳ ಇಷ್ಟು ಬೇಕು ಅಂತ ಹೇಳ್ಕೊಂಡು ಡಿಮ್ಯಾಂಡ್ ಮಾಡಿ ಕೆಲಸ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಶಿಕ್ಷೆ ಕೊಡ್ತಾರೆ ಹೌದಲ್ಲ ಫಲದ ಆಸೆಯಿಂದ ಅದು ಬೇಕು ಇದು ಬೇಕು ಅಂತ ನೀವು ಸಂಬಳಕ್ಕೆ ಡಿಮ್ಯಾಂಡ್ ಮಾಡಿ ಕೆಲಸಕ್ಕೆ ಸೇರಿಕೊಂಡ್ರೆ ಅಂಥ ಕೆಲಸವು ನೀವು ಮಾಡಿಲ್ಲ ಅಂದರೆ ನಿಮಗೆ ಶಿಕ್ಷೆ ನಾನು ಏನು ಬೇಡ ನನಗೆ ನಿಸ್ವಾರ್ಥದಿಂದ ನೀವು ಏನಾದರೂ ಕರ್ಮ ಮಾಡಲಿಕ್ಕೆ ಸೇರಿಕೊಂಡು ನೀವು ಏನಾದರೂ ಕರ್ಮ ಮಾಡಿಲ್ಲ ಅಂದರೆ ನಿಮಗೇನು ತೊಂದರೆ ಆಗೋಲ್ಲ ಯಾಕೆ ನೀವು ಫಲಕ್ಕೆ ಡಿಮ್ಯಾಂಡ್ ಮಾಡಿಲ್ಲ ನೀವು ಹಾಗೆಯೇ ಯಾರಿಗೆ ಕರ್ಮ ಮಾಡಿಲ್ಲ ಅಂದರೆ ಪಾಪಲೇಪ ಆಗೋದು ಯಾರು ಡಿಮೆಂಡ್ ಮಾಡ್ತಾರಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ ಪರದಾಸೆಯಿಂದ ಜೋತು ಬಿದ್ದು ಅಮುಮು ಮೋಕ್ಷರೂಪವಾದ ಪ್ರಯೋಜನವನ್ನು ಅವನು ಇಚ್ಛೆ ಬೇರೆ ಫಲವನ್ನು ಇಚ್ಛೆ ಪಡ್ತಾನೆ ಪರಟ್ಟಿ ಡಿಮೈಂಡ್ ಮಾಡ್ತಾನೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡಿಲ್ಲ ಅವನಿಗೆ ಪಾಪನೆ ಪಾದ ಆದರೆ ಮುಮುಕ್ಷು ಇವನು ನನಗೇನು ಫಲ ಬೇಡ ಮೋಕ್ಷ ಮಾತ್ರ ಸಾಕೊಂಡು ಬಯಸುವವನಿಗೆ ಕರ್ಮ ಮಾಡಿದ್ರು ಕೂಡ ಏನು ತೊಂದರೆ ಮೋಕ್ಷ ಬಿಟ್ಟು ಬೇರೆ ಫಲವನ್ನು ಬಯಸುವವನಿಗೆ ಮಾತ್ರ ಫಲವನ್ನು ಡಿಮ್ಯಾಂಡ್ ಮಾಡಿದ್ದಾನೆ ಅದರಿಂದಾಗಿ ಅದಕ್ಕೆ ತಕ್ಕಂತೆ ಕೆಲಸ ಮಾಡಿಲ್ಲ ಅಂದ್ರೆ ಚಿಚ್ಚಿ ಆಗುತ್ತೆ ಲೋಕದಲ್ಲಿ ಹೇಗೆ ತಾನೆ ಇಷ್ಟು ಸಂಬಳ ಬೇಕು ಅಂತಿದೆ ಮಾಡಿದ ನಂತರ ಅದಕ್ಕೆ ತಕ್ಕಂತೆ ಕೆಲಸ ಮಾಡಿಲ್ಲ ಅಂದ್ರೆ ಏನಾಗತ್ತೆ ಬಯಸ್ಕೊಳ್ಬೇಕಾಗತ್ತೆ ಅಮಾನಾರ್ಥ ಆಗತ್ತೆ ಏನೋ ಆಗತ್ತೆ ಏನ್ ಬೇಡ ನಿಮ್ಮ ಸಂಸ್ಥೆಯ ಅಭಿಮಾನದಿಂದ ನಾನು ಕೈಲಾದಷ್ಟು ಮಾಡ್ತೇನೆ ಒಂದೊಂದು ದಿವಸ ಕೈ ಕೊಟ್ಟರು ಕೂಡ ತೊಂದರೆ ಏನು ಮಾಡ್ಲಿಕ್ಕೆ ಆಗೋಲ್ಲ ಯಾಕೆ ಪರದಾಸಿಗೆ ಜ್ಯೋತಿ ಬೀಳಲಿಲ್ಲ ಅವನು ಹಾಗೆ ದಾಕ್ಷಿಣ್ಯಕ್ಕೆ ಬಿಡಬೇಕಾಗತ್ತೆ ಏನ್ ಜೋರ್ ಮಾತಾಡ್ಲಿಕ್ಕೆ ಹೌದಲ್ವ ಹೇಗೆ ಮುಖ್ಯವಾದವನಿಗೆ ಅದಿಲ್ಲ ಮೋಕ್ಷ ಬಿಟ್ಟು ಬೇರೆ ಬರದ ಇದ್ದವನಿಗೆ ಮಾತ್ರ ಕರ್ಮ ತ್ಯಾಗ ಮಾಡಿದ್ರೆ ಪ್ರತ್ಯಾಗ ಆಗುತ್ತೆ ಕರ್ಮ ತ್ಯಾಗ ಮಾಡದೆ ಒಳ್ಳೇದು ಅಂತ ಹೇಳಿದ್ರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ನಟ ನಟ ಸನ್ಯಸನ ದೇವ ಸಿದ್ಧಂ ಸಿದ್ಧಿಂ ಸಮಿಗತಿ ಅಂದ್ರೆ ಕರ್ಮ ಸನ್ಯಾಸ ಕಾಮ್ಯ ಕರ್ಮ ನಾನು ಮಾಡಲ್ಲ ಅಲ್ಲಿ ಹೇಗೆ ಕಾಮ್ಯ ಕರ್ಮಗಳನ್ನ ಅಲ್ಲ ಹೌದು ಕಾಮ್ಯ ಕರ್ಮ ಕಾಮ್ಯ ಕರ್ಮವನ್ನು ಬಿಡ್ತೇನೆ ಅದರಿಂದಾಗಿ ಕಾಮ್ಯ ಕರ್ಮವನ್ನು ಬಿಡುದು ಅದಕ್ಕೂ ಫಲ ಇಲ್ಲ ಕರ್ಮವನ್ನು ಬಿಟ್ಟು ಕುತ್ಕೊಳ್ಳೋದು ಅದಕ್ಕೂ ಫಲ ಇಲ್ಲ ನಿಷ್ಕಾಮ ಕರ್ಮಕ್ಕೂ ಫಲ ಇಲ್ಲ ಹೀಗೆ ನಿಷ್ಕಾಮ ಕರ್ಮಕ್ಕೂ ಬೇರೆ ಫಲ ಇಲ್ಲ ಅಲ್ವಾ ಬೇರೆ ಫಲ ಉಂಟಾ ಮೋಕ್ಷ ಬಿಟ್ಟು ಬೇರೆ ಫಲ ಉಂಟಾ ಅದರಂತೆ ಕರ್ಮ ಅತ್ಯ ತ್ಯಾಗಕ್ಕೂ ಕೂಡ ಕರ್ಮ ಅಕರಣ ಕರ್ಮ ಅನುಷ್ಠಾನ ಮಾಡದೇ ಇರುವುದಕ್ಕೂ ಕೂಡ ಬೇರೆ ಫಲ ಇಲ್ಲ ಎರಡಕ್ಕೂ ಬೇರೆ ಫಲ ಇಲ್ಲ ಆದ್ರಿಂದಾಗಿ ಮೋಕ್ಷ ರೂಪ ಪ್ರಯೋಜನ ಅಂತ ಹೇಳಿದ್ರೆ ನಕಸನ್ಯಸನ ದೇವ ಕರ್ಮವನ್ನು ತ್ಯಾಗ ಮಾತ್ರ ಮಾಡುವುದರಿಂದಾಗಿ ಅಥವಾ ನಿಷ್ಕಾಮ ಕರ್ಮ ಮಾತ್ರದಿಂದಾಗಲಿ ಏನಾಗೋದಿಲ್ಲ ಮನುಷ್ಯನು ಏನು ಪಡೆಯುವುದಿಲ್ಲ ಸಿದ್ಧಿಂನ ಸಚ್ಚರಿ ಅವನಿಗೆ ಮೋಕ್ಷ ಆಗುವುದಿಲ್ಲ ಆದರೆ ಏನು ನೋಡಿ ಕಾಮ್ಯ ಕರ್ಮ ಮಾಡಿದವನಿಗೆ ಬೇರೆ ಫಲ ಇಲ್ಲ ಆದ್ರಿಂದಾಗಿ ಮೋಕ್ಷ ಸಿಗುತ್ತೆ ಅದರಂತೆ ಕರ್ಮ ತ್ಯಾಗ ಮಾಡಿದವನಿಗೆ ಬೇರೆ ಫಲ ಆದ್ರಿಂದ ಮೋಕ್ಷ ಲೆಕ್ಕಾಚಾರ ಮಾಡಬೇಡ ಕಾಮ್ಯ ಅಲ್ಲ ಇದು ನಿಷ್ಕಾಮ ಕರ್ಮ ನಿಷ್ಕಾಮ ಕರ್ಮ ಮಾಡಿದವನಿಗೆ ಬೇರೆ ಫಲ ಇಲ್ಲ ಆದ್ರಿಂದ ಮೋಕ್ಷ ಬಲ ಕರ್ಮವನ್ನು ತ್ಯಾಗ ಮಾಡಿದವನಿಗೂ ಬೇರೆ ಫಲ ಇಲ್ಲ ಅದರಿಂದ ಮೋಕ್ಷ ಅಂದ್ರೆ ಲೆಕ್ಕಾಚಾರ ಮಾಡಬೇಡ ಕೇವಲ ನಿಷ್ಕಾಮ ಕರ್ಮ ಅನುಷ್ಠಾನ ಮಾತ್ರದಿಂದಲೇನೆ ಖಂಡಿತವಾಗಿಯೂ ಕೂಡ ಏನಾಗೋದಿಲ್ಲ ಏನಾಗಲ್ಲ ಮೋಕ್ಷ ಆಗೋಲ್ಲ ನಿಷ್ಕಾಮ ಕರ್ಮ ಅನುಷ್ಠಾನ ಮಾಡಿದ ನಂತರ ಏನು ಮಾಡಬೇಕು ಅವನಿಗೆ ಅಂತಃಕರಣ ಶುದ್ಧಿ ಆಗಬೇಕು ವಿಷಯದಲ್ಲಿ ವೈರಾಗ್ಯ ಬರಬೇಕು ಶ್ರವಣ ಮನನ ನಿಜಿಧ್ಯ ಮಾಡಬೇಕು ಅದನ್ನಂಥ ಭಗವಂತನನ್ನು ಅಪರೋಕ್ಷೀಕರಿಸಿಕೊಳ್ಬೇಕು ಹೀಗಿದ್ರೆ ಮಾತ್ರ ಅವನಿಗೆ ಮೋಕ್ಷಾಗುತ್ತೆ ಈ ಲೆಕ್ಕಾಚಾರ ಅಲ್ಲ ನಾನು ನಿಷ್ಕಾಮ ಕರ್ಮ ಮಾಡಿದ್ದೇನೆ ಬೇರೆ ಫಲವನ್ನು ಆಶೆ ಮಾಡಿಲ್ಲ ಅದಕ್ಕೆ ಬೇರೆ ಫಲ ಇಲ್ಲ ಆದ್ರಿಂದ ಇನ್ನ ಮೋಕ್ಷ ಆಗತ್ತೆ ಅಂತ ಕೂತ್ಕೊಂಡ್ರೆ ಆಗೋಲ್ಲ ಅದು ಮುಂದಕ್ಕೆ ಹೋಗಬೇಕು ನಿಷ್ಕಾಮ ಕರ್ಮ ಮಾಡಿ ಹಂತ ಕಣ ಶುದ್ಧಿ ಪಡೆದು ವಿಷಯ ವೈರಾಗ್ಯ ಸಂಪಾದನೆ ಮಾಡಿದ್ರೆ ಮಾತ್ರ ಆಗೋದು ಹಾಗೆ ಅದರಂತೆ ಇಲ್ಲಿಯೂ ಕೂಡ ಆದ್ರಿಂದಾಗಿ ನೀನು ತಪ್ಪು ತಿಳ್ಕೊಂಡಿದ್ಯಾ ನಿಷ್ಕಾಮ ಕರ್ಮಕ್ಕೆ ಬೇರೆ ಫಲ ಇಲ್ಲ ಆದ್ರಿಂದಾಗಿ ತಾವನ್ನು ಮಾತ್ರ ಮೋಕ್ಷ ಆಗತ್ತೆ ಅಂತ ತಿಳ್ಕೊಂಡಿದಿ ಅದು ತಪ್ಪು ಹಾಗಾಗಿ ಅದನ್ನು ನೀನು ಪ್ರತಿಬಂಧಿಯಾಗಿ ಕೊಟ್ಟು ಕರ್ಮ ಅನುಷ್ಠಾನ ಅಭಾವವು ಕೂಡ ಬೇರೆ ಫಲ ಇಲ್ಲ ಆದ್ರಿಂದಾಗಿ ಅದು ಮೋಕ್ಷ ಕೊಡುತ್ತೆ ಅಂತ ಆಸೆ ಮಾಡಬೇಡ ಅಂತ ಹೇಳಿದ ಇನ್ನೊಂದು ಯುಕ್ತಿ ಹೇಳ್ತಾನೆ ಯತಿ ಧರ್ಮವನ್ನು ಆಶ್ರಯಿಸ್ತೇನೆ ಒಂದ್ಸತಿ ಯತಿ ವೇಷ ತೊಟ್ಟಿದ್ದಾನೆ ಆಗ ವ್ಯತಿ ಯೇಷ ತೊಟ್ಟ ಈಗ ಯತಿ ಧರ್ಮ ತೊಡ್ತೇನ ಶುರು ಮಾಡಿದ ಅರ್ಜುನ ಏನು ಅಂತ ಹೇಳಿದ್ರೆ ನೋಡಿ ಯತಿಗಳ ಧರ್ಮ ಯಾವುದು ಶ್ರಮ ಇದು ಶ್ರಮಧಮಾದಿಗಳು ಅದು ಮೋಕ್ಷಕ್ಕೆ ಕಾರಣ ಅಂತ ಸನ್ಯಾಸ ಯೋಗ್ಯತಯಶುದ್ಧ ಸತ್ಪಾಹ ಅದಕ್ಕೆ ಬೇರೆ ಅರ್ಥ ಉಂಟು ಸನ್ಯಾಸ ಯೋಗ ಅಂದರೆ ಈ ಈ ಸನ್ಯಾಸ ಯೋಗ ಅಂದಿಷ್ಟೇ ಅರ್ಥ ಅಲ್ಲ ಚತುರ್ಥ ಆಶ್ರಮ ಸನ್ಯಾಸ ಅಂದಿಷ್ಟೇ ಅಲ್ಲ ಪ್ರತಿಯೊಬ್ಬರೂ ಸನ್ಯಾಸ ಯೋಗದಿಂದ ಯತ ಅಂದರೆ ಯತಿ ಶಬ್ದಕ್ಕೆ ಸನ್ಯಾಸಗಳು ಅಂತ ಅರ್ಥ ಅಲ್ಲ ಅಲ್ಲಿ ಅದೊಂದು ಅರ್ಥ ಇರಲಿ ಅದೇ ಅರ್ಥ ಅಲ್ಲ ಯತಿಗಳಂದ್ರೆ ಪ್ರಯತ್ನಶೀಲರಾದವರು ಸನ್ಯಾಸ ಯೋಗ ಸನ್ಯಾಸ ಯೋಗ ಅಂದರೆ ಭಗವಂತನಲ್ಲಿ ಕರ್ಮ ಸನ್ಯಾಸ ಕರ್ಮ ಅಂದರೆ ಕರ್ಮವನ್ನು ಕೃಷ್ಣಾರ್ಪಣ ಅಂತ ಕೃಷ್ಣನಲ್ಲಿ ಸಂ ಅಂದ್ರೆ ವಿಷ್ಣು ಅವನಲ್ಲಿ ಕರ್ಮವನ್ನು ಅರ್ಪಣದಿಂದ ಎತಯ ಶುದ್ಧ ಸತ್ವಾ ಅಂತಕ್ಕನ್ನ ಶುದ್ಧಿಯನ್ನು ಪಡೆದು ಅವರು ಏನ್ಮಾಡ್ತಾರೆ ಮೋಕ್ಷವನ್ನು ಪಡಿತಾರೆ ಅಂದ್ರೆ ಜ್ಞಾನ ಪಡೆದು ಮೋಕ್ಷ ಸನ್ಯಾಸ ಯೋಗ ಶುದ್ಧ ಸತ್ವಾಹ ತೇ ಬ್ರಹ್ಮ ಲೋಕೇಟ ಪರಾಂತಕಾಲೇ ಪರಾಮತಾತ್ ಪರಿಯುಚ್ಚಂತಿ ಸರ್ವೆ ಅಂತ ಹೇಳಿದ್ರೆ ಹಾಗರ್ಥ ಇಲ್ಲಿಯೂ ಕೂಡ ಆದ್ರಿಂದಾಗಿ ನೀನ್ ತಿಳ್ಕೊಂಡದೇನಂತ ಹೇಳಿದ್ರೆ ಸನ್ಯಾಸ ಧರ್ಮಕ್ಕೆ ಶುದಾದಿಗಳಲ್ಲಿ ಮೋಕ್ಷ ಮೋಕ್ಷ ಫಲ ಅಂತ ಹೇಳಿದ್ದಾರೆ ಅದಕ್ಕೆ ಬೇರೆ ಫಲ ಇಲ್ಲ ಅದರಂತೆ ಕರ್ಮ ಮಾಡಿದ್ದಕ್ಕೂ ಕೂಡ ಅದೇ ಫಲ ಅಂತ ಯಾಕೆ ಹೇಳಬಾರದು ಯತಿ ಯತಿ ಧರ್ಮಕ್ಕೆ ಬೇರೆ ಫಲ ಇಲ್ಲ ಅಂದ್ರೆ ಮೋಕ್ಷ ಆಗುದಾದರೆ ಕರ್ಮ ತ್ಯಾಗ ಮಾಡಿದ್ದಕ್ಕೂ ಬೇರೆ ಫಲ ಅಲ್ಲ ಮೋಕ್ಷ ಯಾಕೆ ಆಗಬಾರ್ದು ಅದೇ ಅಯ್ಯೋ ಯತಿ ಧರ್ಮವನ್ನು ಪ್ರತಿಬದ್ಧ ಹೇಳ್ಬೇಡ ಯತಿ ಧರ್ಮದಿಂದ ಮಾತ್ರದಿಂದ ಮೋಕ್ಷ ಆಗುವುದಿಲ್ಲ ಯಾಕೆ ನಟ ಸನ್ಯಸನಾದೇವ ಸಿಕ್ಕಿಂ ಸಮಧಿಗಚ್ಚತಿ ಸನ್ಯಾಸಾಶ್ರಮ ತಗೊಂಡ ತಕ್ಷಣವೇನೆ ಯಾಕಂದ್ರೆ ಅದು ಹೇಳ್ತಾರೆ ನಹಿ ಕಾಷಾಯ ವಸ್ತ್ರೇಣ ನಹಿ ದಂಡಧಾರಣ ಮಾತ್ರೇನ ಏನಾಗುವುದಿಲ್ಲ ಮೋಕ್ಷವಾಗುವುದಿಲ್ಲ ಕೇವಲ ಸನ್ಯಾಸ ಆಶ್ರಮ ತಗೊಂಡಿದ್ದಾನೆ ಅಂತ ಮೋಕ್ಷ ಆಗುವುದಿಲ್ಲ ಸನ್ಯಾಸಾಶ್ರಮ ತಗೊಂಡ ನಂತರ ಅಲ್ಲಿ ಭಗವಂತನಲ್ಲಿ ಮನಸ್ಸನ್ನು ಚೆನ್ನಾಗಿ ಇಡಬೇಕು ಮನಸ್ಸಮಾಧಾನ ಆಗ್ಬೇಕು ಮನಸ್ಸನ್ನು ದೇವರಲ್ಲಿರಬೇಕು ಮತ್ತೆ ವಿಶೇಷವಾಗಿ ಯತಿರ್ ವಿಶೇಷಾತಿಥಿ ಲೋಕಚೋದನಾ ಪಾಚಪ್ರವಚನಾದಿಗಳನ್ನು ಮಾಡ್ತಾ ಇರಬೇಕು ಧ್ಯಾನ ಮಾಡ್ತಾ ಇರಬೇಕು ಇಷ್ಟೆಲ್ಲ ಮಾಡಿದ್ರೆ ಮಾತ್ರ ದೇವರ ಪ್ರೀತಿಯಾಗಿ ಮೋಕ್ಷ ಆಗತ್ತೆ ಇವಿನ ಸನ್ಯಾಸ ತಗೊಂಡಿದ್ದಾನೆ ಅದಕ್ಕೆ ಬೇರೆ ಪರ ಇಲ್ಲ ಅದನ್ನು ಮೋಕ್ಷ ಆಗುತ್ತೆ ಏ ಸನ್ಯಾಸ ಅದನ್ನ ಮುಂದಕ್ಕೆ ಹೋಗ್ಬೇಕಲ್ಲಿ ದೇವರ ಧ್ಯಾನಾದಿಗಳನ್ನು ಮಾಡಿದ ನಂತರವೇ ಮೋಕ್ಷ ಆಗೋದು ಹಾಗಾಗಿ ಕೇವಲ ಬೇರೆ ಪರ ಇಲ್ಲ ಅಂತ ಹೇಳಿ ಅದಕ್ಕೆ ಮೋಕ್ಷ ಆಗ್ತದೆ ಅಂತ ತಿಳ್ಕೊಂಡ್ರೆ ತಪ್ಪಾಗತ್ತೆ ಹಾಗಾಗಿ ಸನ್ಯಾಸ ಧರ್ಮಕ್ಕೆ ಬೇರೆ ಫಲ ಇಲ್ಲ ಅಂದ್ರೆ ಮೋಕ್ಷ ಆಗುವುದಾದ್ರೆ ಕರ್ಮ ತ್ಯಾಗಕ್ಕೂ ಬೇರೆ ಫಲ ಇಲ್ಲ ಮೋಕ್ಷ ಆಗ್ತದೆ ಅಂತ ಲೆಕ್ಕಾಚಾರ ಮಾಡುವುದು ಸರಿಯಲ್ಲ ಹಾಗಾದ್ರೆ ಒಟ್ಟಿಗೆ ಏನಾಯ್ತೀಗ ಹಾಗಾದ್ರೆ ನೀನು ಆಧಿಕಾರಿಕ ವರ್ಗದಲ್ಲಿ ಸೇರಿದವನಾದ್ರಿಂದಾಗಿ ಅದಕ್ಕೋಸ್ಕರ ಈ ಘೋರವಾದ ಯುದ್ಧದಲ್ಲಿ ನಾನು ನಿನ್ನ ತ ಇದು ಘೋರನ್ನು ನೀತಿಳ್ಕೊಂಡಿದ್ವಿ ಇದು ನಿಜವಾದ ಘೋರ ಅಲ್ಲ ಬಹಳ ಚೆನ್ನಾಗಿ ಆಚಾರ್ಯ ಬದ್ಧರು ಹೇಳ್ತಾರೆ ಅವನಿಗೆ ಕೆಲಸ ಯಾವ್ದ್ರಿ ಹೇಳಿ ಬ್ರಾಹ್ಮಣರು ಯಾವ ಕೆಲಸ ಬಾಯಿ ಕೆಲಸ ಮುಖೋಪದೇಶ ಮುಖ ಕಾರ್ಯ ಅದಕ್ಕೆ ಮುಖದಿಂದ ಬ್ರಾಹ್ಮಣನ ಸೃಷ್ಟಿ ಮಾಡಿದಂತೆ ದೇವರು ಮುಖದಿಂದ ಬ್ರಾಹ್ಮಣನನ್ನು ಯಾಕೆ ಸೃಷ್ಟಿ ಮಾಡಿದ ಮುಖದ ಕೆಲಸ ಮಾಡಬೇಕು ಅಂತ ಮುಖದ ಕೆಲಸ ಯಾವುದು ಪಾಠ ಪ್ರವಚನ ಅಲ್ವಾ ಈ ರೀತಿಯಾಗಿ ಬ್ರಾಹ್ಮಣನಾದ ಮುಖ ಕೆಲಸ ಮಾಡಿದರೆ ಅವನ ಮುಖ ಏನಾಗತ್ತೆ ಅಂದ್ರೆ ಮೋಕ್ಷದಲ್ಲಿ ಆನಂದ ಜ್ಞಾನಾನಂದಮಯವಾದ ಮುಖ ಬರುತ್ತೆಂತೆ ಮುಖ ಮಾತ್ರ ಅಲ್ಲ ಎಲ್ಲ ಬರುತ್ತೆ ಅದು ಬೇರೆ ಯುದ್ಧದಲ್ಲಿ ಕ್ಷತ್ರಿಯನಾದವನು ತನ್ನ ಬಾಹುವಿನಿಂದ ದುಷ್ಟರನ್ನು ಮರ್ದನ ಮಾಡಿದ್ರೆ ಅವನ ಬಾಹು ಎಂತಾದಾಗತ್ತೆ ಜ್ಞಾನಾನಂದಮಯವಾದ ಬಾಹು ಬರುತ್ತೆಂತೆ ಅವನಿಗೆ ಕ್ಷತ್ರಿಯನಿಗೆ ಜ್ಞಾನಾನಂದಮಯವಾದ ಬಾಹು ಬರುತ್ತೆ ಅಂದ್ರೆ ಮೋಕ್ಷಕ್ಕೆ ಹೋಗ್ತಾನೆ ಅಂತ ಅರ್ಥ ಹಾಗೆ ಇದು ಗೋರೆ ಹೇಗೆ ನೀನು ಆಸೆಯಿಂದ ಕರ್ಮ ಮಾಡಿದರೆ ಅದೇ ತತ್ಮಾದ್ಯುದ್ಧಸ್ಥ ಭಾರತ ಯಾಕೆಂದ್ರೆ ದುಖ ದುಃಖಕ್ಕೆ ಸಮಯ ಕೃತ್ವ ಲಾಭಾಲಾಭವು ದಯಾದೇವು ತತ್ಮಾದಿದ್ದಷ್ಟ ಅಂತ ಹೇಳಿದ್ದಾನೆ ಪರಮಾತ್ಮ ಸಮಚಿತ್ತತೆಯನ್ನು ಕಾಯ್ದುಕೊಂಡು ಫಲದಾಸೆಯನ್ನು ತೊರೆದು ಮಾಡಿದರೆ ನಿನ್ನ ಮನಸ್ಸಿನಲ್ಲಿ ರಾಗದ್ವೇಷ ಬರಬಾರ್ದಷ್ಟೇ ಈಗ ಪ್ರತಿಯೊಂದು ಕರ್ಮವನ್ನು ಹೊರಗೆ ಭಾಷ್ಯ ಮಾತ್ರ ಮಾಡುವುದರಿಂದ ಅದು ನಮಗೆ ಯಾವುದೇ ಪರಿಣಾಮ ಉಂಟು ಮಾಡುವುದಿಲ್ಲ ಹೊರಗಿನ ಯಾಂತ್ರಿಕವಾಗಿ ಕರ್ಮ ಮಾಡಿದ್ರೂ ಕೂಡ ಒಳಗಡೆ ಏನಿಲ್ಲ ಅಂದ್ರೆ ಆಗುವುದಿಲ್ಲ ನಾ ಮೊನ್ನೆ ಹೇಳಿ ಆಯ್ತು ಮನಸ್ಸಿನಲ್ಲಿ ರಾಜದ್ವೇಷ ಪೂರ್ವವಾಗಿ ಮಾಡಿದ್ರೆ ಮಾತ್ರ ಕರ್ಮ ಎಂದು ಬಂದ ಹಾಗಾಗತ್ತೆ ಯುದ್ಧ ಕರ್ಮ ಮಾಡು ರಾಗದ್ವೇಷ ಬಿಡು ಹರಿಪ್ರೀತಿಗೋಸ್ಕರ ಮಾಡು ಆದ್ರೆ ಇದು ಘೋರವಾಗುವುದಿಲ್ಲ ಇದು ನಿನಗೆ ಘೋರವಾಗುವುದಿಲ್ಲ ನರಕಾಜ್ಞಾನರ್ಥಪ್ರದವಾಗುವುದಿಲ್ಲ ಆಚಾರ್ಯ ಮಧ್ಯರು ಹೇಳಿದ ಹಾಗೆ ಮಹಾಭಾರತಾತ್ಮನದಲ್ಲಿ ದುಷ್ಟರನ್ನು ಸದೆಬಡಿದರೆ ಜ್ಞಾನಾನಂದಮಯವಾದ ಶರೀರ ಬರುತ್ತೆ ಇದು ಘೋರ ಹೇಗೆ ಅದಕ್ಕೆ ರಾಗದ್ವೇಷದಿಂದ ಪ್ರೇರಿತನಾಗಿ ಮಾಡಿದ್ರೆ ಮಾತ್ರ ಘೋರ ಪರದಾಸೆ ಇಲ್ಲ ಅಂದರೆ ರಾಜದ್ವೇಷ ಮನುಷ್ಯನಿಗೆ ಬರೋಲ್ಲ ಆರಾಮವಾಗಿ ಯುದ್ಧ ಮಾಡಿ ಮೋಕ್ಷವನ್ನು ಪಡಿಬಹುದು ಅದಕ್ಕೋಸ್ಕರ ನೀನು ಅದನ್ನು ಮಾಡು ಅಂತ ಕೃಷ್ಣ ಹೇಳಿದ ಅಷ್ಟೇ ಅಲ್ಲ ಮನುಷ್ಯನಿಗೆ ಅದು ಅನುಷ್ಠಾನದಲ್ಲಿ ತರೋದು ತುಂಬ ಕಷ್ಟ ನೀನು ಹೇಳಿದಿ ಕರ್ಮ ಎಂಬುದು ಮೋಕ್ಷಕ್ಕೆ ಪ್ರತಿಬಂಧಕ ಅದಕ್ಕೋಸ್ಕರ ನಾನು ಬಿಡ್ತೇನೆಂದ್ರೆ ಕಾಮ್ಯಕರ್ಮ ಎಂಬುದು ಪ್ರತಿಬಂಧಕೋ ಸರ್ವಕರ್ಮ ಎಂಬುದು ಪ್ರತಿಬಂಧಕೋ ಸರ್ವಕರ್ಮ ಎಂಬುದು ಪ್ರತಿಬಂಧಕ ಆದ್ರಿಂದಾಗಿ ಸರ್ವಕರ್ಮವನ್ನು ಬಿಡ್ತೇನೆಂದ್ರೆ ಸರ್ವಕರ್ಮವನ್ನು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ ನಹಿ ಕತ್ತಿತು ಕ್ಷಣಮತಿ ಸಾತು ತಿಷ್ಠಿ ಅಕರ್ಮ ಕೃತ್ ಕರ್ಮ ಬಿಟ್ಟು ಯಾವ ಜೀವನೂ ಇರುವುದಿಲ್ಲ ಯಾಕೆಂದ್ರೆ ಅವನು ದೇಹ ದೇಹವನ್ನು ಪಡೆದಿದ್ದಾನಂದ್ರೆ ಹವಶಃ ಭಗವಂತನಿಂದ ಪ್ರೇರಿತನಾಗಿ ಭಗವತ್ ಪರವಶನಾಗಿ ಬಿಡುವುದಿಲ್ಲ ಸುಮ್ಮನೆ ಕೂತ್ಕೊಳ್ಬೇಕೆಂದ್ರೆ ಆಗುವುದಿಲ್ಲ ಯಾಕೆಂದ್ರೆ ಸುಮ್ಮನೆ ಕೂತ್ಕೊಂಡ್ರು ನಿದ್ರೆ ಬರುತ್ತೆ ಅದು ಯಾವುದು ತಮೋ ಗುಣ ಕೆಲಸ ನೋಡಿ ಮನುಷ್ಯನಿಗೆ ರಜೋಗುಣ ಉದ್ರೇಕಾದ್ರೆ ಏನಾಗತ್ತೆ ಹೇಳಿ ಬಿಸ್ನೆಸ್ ಮಾಡೋಣ ಒಳ್ಳೆ ಇನ್ನೂ ರಿಟೈರ್ಡ್ ಆದ್ರೂ ಮಾಡೋಣ ಅದಿಷ್ಟು ಸಂಪಾದನೆ ಮಾಡೋಣ ಅಂತ ಅನಿಸ್ತೇ ಇಲ್ಲಿ ಬರ್ಲಿಕ್ಕೆ ಮನಸ್ಸು ಬರೋಲ್ಲ ಜ್ಞಾನ ಸಂಪಾದನೆ ಮಾಡೋ ಇನ್ನೂ ಸೈಡ್ ಏನಾದ್ರೂ ಕೆಲಸ ಉದ್ಯೋಗ ಮಾಡಿ ಏನ್ ಮಾಡೋಣ ಅದು ರಜೋಗುಣದ ಕೆಲಸ ರಿಟೈರ್ಡ್ ಆದ್ರೂ ಇಲ್ಲಿ ಬರೋಲ್ಲ ಅವನು ಅಲ್ಲಿ ಹೊರಗೆನಲ್ಲೇ ಉದ್ಯೋಗ ಮಾಡ್ತೇನು ಸಂಪಾದನೆ ಮಾಡ್ಲಿಕ್ಕೆ ಸಂಪಾದನೆ ಏನಾದ್ರೂ ಆಗತ್ತಂದ್ರೆ ಮಾಡ್ತಾನೆ ಇನ್ನು ತಮೋ ಗುಣ ಆದಿರ್ತಾನೆ ತಮೋ ಗುಣದ ಸತ್ವಗುಣ ಇದ್ರೆ ಏನಾಗುತ್ತೆ ಓ ಜ್ಞಾನ ಸಂಪಾದನೆ ಮಾಡೋಣ ಅದು ಮಾಡೋಣ ಇದನ್ನು ಮಾಡೋಣ ಅಂತ ಅಲ್ಲೇ ಇದ್ರೆ ಹೀಗೆ ಮನುಷ್ಯನಿಗೆ ಸತ್ವಗುಣ ರಜೋಗುಣ ತಮೋ ಗುಣಗಳು ಅವನನ್ನು ಸುಮ್ಮನೆ ಕೂತುಕೊಳ್ಳಿ ಬಿಡೋದೇ ಇಲ್ಲ ಸರ್ವಾತ್ಮನ ಕರ್ಮ ತ್ಯಾಗ ಮಾಡಲಿಕ್ಕಾಗಿಲ್ಲ ಸತ್ ಏನಾದರೂ ಒಂದು ಗುಣ ಉದ್ರೇಕ ಆಗೇ ಇರುತ್ತೆ ಅಲ್ಲಿ ನಿಜವಾಗಿ ಕೂಡ ಯಾಕೆಂದ್ರೆ ಸತ್ವಗುಣ ರಜೋಗುಣ ತಮೋ ಗುಣಕ್ಕೆ ಬಂಧನಕ್ಕೆ ಖಂಡಿತ ಒಳಗಾಗಿರ್ತಾನೆ ಅವನು ಎಲ್ಲ ಗುಣಗಳನ್ನು ಬಿಟ್ಟು ಇರುವುದಿಲ್ಲ ಅವನು ಯಾಕೆಂದ್ರೆ ಅವನಿಗೆ ಮೋಕ್ಷವೇ ಆಗಿಲ್ಲ ಇನ್ನು ನೈರ್ಗುಣ್ಯ ಯಾವಾಗ ಸತ್ತರಜ ತಮೋ ಗುಣಗಳ ಬಂಧನದಿಂದ ಕಳಿಸ್ಕೊಳ್ಳೋದು ಯಾವಾಗ ಅದು ಮೋಕ್ಷದಲ್ಲಿ ಅಕ್ಕಿರೋ ತನಕ ಒಂದಲ್ಲ ಒಂದು ಗುಣದ ಪ್ರಭಾವಕ್ಕೆ ಒಳಗೆ ಹಾಕಿಕೊಂಡ್ಬಿಟ್ಟು ಸಾತ್ವಕರ್ಮವನ್ನು ರಾಜಸ ಕರ್ಮವನ್ನು ತಾಮಸ ಕರ್ಮವನ್ನು ಮನುಷ್ಯ ಮಾಡಿಯೇ ತೀರ್ತಾನೆ ಅದರಿಂದಾಗಿ ಸರ್ವಾತ್ಮನ ಕರ್ಮ ತ್ಯಾಗ ಆಸಕ್ತಿ ಇಲ್ಲ ದೇವಿಂದ ಪ್ರೇರಿತನಾಗಿ ಜಡಭೂತವಾದ ಸತ್ವರ ತಮೋ ಗುಣ ಪ್ರಭಾವಕ್ಕೆ ಒಳಗಾಗಿ ಒಂದು ಕ್ಷಣವೂ ಬಿಡದೇನೆ ಕೆಲಸ ಮಾಡ್ತಾನೆ ಪೂರ್ತಿ ಕರ್ಮ ಎಂಬುದು ಪ್ರತಿಬಂಧಕ ಎಲ್ಲ ಸರ್ವಾತ್ಮ ಕರ್ಮ ತ್ಯಾಗ ಮಾಡಿ ಮೋಕ್ಷವನ ದಾರ್ ನಾನು ಹೊಂದುತ್ತೇನೆ ಅಂದರೆ ಅದು ಸಾಧ್ಯವಾಗದದ್ದ ಮಾತು ಅಂತ ಪರಮಾತ್ಮ ಹೇಳಿದ ಅದರ ನಂತರ ಮತ್ತೆ ಅಷ್ಟೇ ಅಲ್ಲ ಇನ್ನೊಂದು ಹೇಳ್ತಾ ಇದ್ದಾರೆ ನೀನು ಸರ್ವಾತ್ಮನಾ ಕರ್ಮ ಬಿಟ್ಟು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಯಾಕೆಂದರೆ ಶರೀರ ಯಾತ್ರಾಪಿನ ಸಿದ್ಧ ಅನು ಸರ್ವಾತ್ಮನ ಕರ್ಮವನ್ನು ಬಿಟ್ಟು ಕೂತ್ಕೊಂಡ್ರೆ ಉಸಿರಾಸ್ ಮಾಡ್ತಾ ಇಲ್ಲೋ ಬಂದು ಮಾಡಿದ್ರೂ ಒಂದು ಕರ್ಮ ಆಗಿಬಿಡುತ್ತೆ ಬಿಟ್ಟರೂ ಒಂದು ಕರ್ಮ ತಗೊಂಡ್ರೂ ಒಂದು ಕರ್ಮ ಬಂದು ಮಾಡಿದ್ರೂ ಒಂದು ಕರ್ಮನೇ ಮತ್ತೆ ಊಟ ಮಾಡೋದಿಲ್ವಾ ನಿದ್ರೆ ಮಾಡೋಲ್ವಾ ಅದು ಕರ್ಮ ಅಲ್ವಾ ನೀವು ಊಟ ಮಾಡಿದ್ರೆ ಮುಗೀತು ಊಟ ಮಾಡಿಲ್ಲ ಅಂದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸರ್ವಾತ್ಮನ ಕರ್ಮ ಮಾಡಲಿಕ್ಕೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ಶರೀರ ಜೀವನಕ್ಕೆ ಉಪಯುಕ್ತವಾದರೂ ಕರ್ಮ ಮಾಡಬೇಕು ಹಾಗೆ ಸರ್ವಾತ್ಮನ ಕರ್ಮ ತ್ಯಾಗ ಮಾಡಿ ಮೋಕ್ಷ ಹೊಂದೇನೆಂದು ಅದು ಸರಿಯಲ್ಲ ಅಲ್ಲರಿ ಅದು ಬಿಡಲಿಕ್ಕಾಗೋದಿಲ್ಲರಿ ನಮ್ಗೆ ಗೊತ್ತುಂಟು ಸಂಧ್ಯಾದ ಇತ್ಯಾದಿ ಬಿಡ್ಬೋದಲ್ಲ ಶರೀರ ಜೀವನಕ್ಕೂ ಉಪಯುಕ್ತವಾದದ್ದು ಬಿಡ್ಲಿಕ್ಕಾಗಿದ್ರೂ ಕೂಡ ಯಜ್ಞಾದಿ ಕರ್ಮಗಳೇನು ನಮಗೆ ಅನಿವಾರ್ಯವಲ್ಲ ಶರೀರ ಜೀವನಕ್ಕೆ ಉಪಯುಕ್ತ ಕರ್ಮ ಮಾತ್ರ ಅರಿವು ಹಾರಿವೇವೆ ನಾ ಸಂಧ್ಯಾದನೆ ಪೂಜೆ ಗೀಜೆ ಎಲ್ಲ ಬಿಟ್ಟು ಕುತ್ಕೊಳ್ಬೋದಲ್ಲ ಅದನ್ನ ಬಿಡ್ಲಿಕ್ಕೆ ಆಗತ್ತೆ ಅದನ್ನೇ ಬಿಡ್ತೇನೆ ಅಂದ್ರೆ ಯಾಕೆಂದ್ರೆ ಅದನ್ನು ಬಿಟ್ಟು ಕುತ್ಕೊಳ್ಲಿಕ್ಕಾಗತ್ತೆ ಉಸಿರಾಕ್ ಬೇಡ ತಿನ್ಬೇಡ ಉಣ್ಣುಬೇಡ ಅಂತ ಹೇಳಿದ್ರೆ ಶಾಸ್ತ್ರ ಅದನ್ನು ಹೇಳೋದಿಲ್ಲ ಯಾಕಂದ್ರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಜ್ಞ ಬಿಟ್ಟು ಕುತ್ಕೋ ಅಂತ ಹೇಳ್ಬೋದು ಯಾಕಂದ್ರೆ ಅಶಕ್ಯ ಅಲ್ಲ ಶಕ್ಯ ಅಂತ ಹೇಳ್ತೇವೆ ಅಂದ್ರೆ ಹಾಗೆ ಅದಕ್ಕೆ ಕರ್ಮ ತ್ಯಾಗ ಮಾಡಬೇಕು ಅಂದ್ರೆ ಯಜ್ಞಾದಿ ಕರ್ಮವನ್ನು ತ್ಯಾಗ ಮಾಡಬೇಕು ಅಂತ ಇಷ್ಟೇ ಅಭಿಪ್ರಾಯ ಅಂತ ಹೇಳಿದ್ರೆ ನೋಡಪ್ಪ ಬಾಹ್ಯವಾಗಿ ಕರ್ಮ ಬಿಡುವುದರಿಂದಾಗಿ ತ್ಯಾಗ ಮಾಡುವುದರಿಂದಾಗಿ ಏನು ಎಫೆಕ್ಟ್ ಆಗೋಲ್ಲ ಆಗ ಹೇಳ್ತಾ ಇದ್ದೇವೆ ಮನಇವ ಮನುಷ್ಯಾಣ ಕಾರಣಂ ಬಂಧಮೋಕ್ಷಯೋ ಗುಣೇಟು ಶಕ್ತಂ ಬಂಧಾಯ ತಥಂವಾ ಪುಂಸಿ ಮುಕ್ತಯೇ ಕಪಿಲನಾಮಕ ಪರಮಾತ್ಮ ತನ್ನ ತಾಯಿಯಾದ ದೇಹುತಿಗೆ ಮನಸ್ಸೇ ನಮ್ಮ ಮೋಕ್ಷಕ್ಕೂ ಅದೇ ದಾರಿ ಅದೇ ಕಾರಣ ಬಂಧನಕ್ಕೂ ಅದೇ ಕಾರಣ ವಿಷಯ ಪದಾರ್ಥದಲ್ಲಿ ನಮ್ಮ ಮನಸ್ಸು ಆಸಕ್ತವಾಯಿತು ಅಂದ್ರೆ ಅದು ಬಂಧನಕ್ಕೆ ಕಾರಣವಾಗಂತೆ ಭಗವಂತನಲ್ಲಿ ಆಸಕ್ತವಾದರೆ ಅದು ಮೋಕ್ಷಕ್ಕೆ ದಾರಿ ಆಗ್ತದೆ ಅಂತ ಹಾಗಾಗಿ ಹೊರಗಿನ ಬಾಹ್ಯ ಕರ್ಮ ಮಾಡುದು ಬಿಡುದರಿಂದ ಆಗುವುದಿಲ್ಲ ನಮ್ಮ ಒಳಗೆ ಮನಸ್ಸು ನೆಟ್ಟಿಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಮನಸ್ಸೇ ಪ್ರಯೋಜಕ ಎಷ್ಟು ಇಂದ್ರಿಯಾಣಿ ಮನಸ್ಸ ನಿಯಮ್ಯ ನೋಡಿ ಕರ್ಮೇಂದ್ರಿಯಾಣಿ ಸಂಯಮ ಆಸ್ತೆ ಮನಸಾಚರಣ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾತಾರ ಸಉ್ಯತೆ ನೋಡಿ ಏನ್ ಮಾಡ್ತಾನೆ ಗೊತ್ತುಂಟ ಇವನು ಏನೇ ನಾ ಯಾವ ಕರ್ಮ ಮಾಡೋಲ್ಲ ತೀನ್ಮೂರ್ತಿ ಭವನ ಕ ಮೂರ್ ಕೋತಿ ಕೇಳುವುದಿಲ್ಲ ನೋಡುವುದಿಲ್ಲ ಮಾತನಾಡುವುದಿಲ್ಲ ಅಂದ್ರೆ ಹೌದ್ರಿ ಹೊರಗಿನ ಎಲ್ಲಾ ಕರ್ಮ ಇಂದ್ರಗಳನ್ನ ಕಿವಿಯನ್ನು ಕಿವಿಯಿಂದ ಕೇಳುವುದಿಲ್ಲ ಕಣ್ಣಿನಿಂದ ನೋಡುವುದಿಲ್ಲ ಘ್ರಾಣೆ ಇಂದ್ರಿಯದಿಂದ ಗಂಧವನ್ನು ಮೂಸುವುದಿಲ್ಲ ರಸನೇ ರಸವನ್ನು ಹೀರುವುದಿಲ್ಲ ತೊಗಿಂದ್ರಿಯದಿಂದ ಸ್ಪರ್ಶದ ಅನುಭವ ಮಾಡಲ್ಲ ಎಲ್ಲಾ ಬಂದ್ ಮಾಡಿ ಕುತ್ಕೊಂಡಿದ್ದಾನೆ ತಿಳ್ಕೊಳ್ಳೋಣ ಕರ್ಮ ಬಿಟ್ಟ ಕರ್ಮೇಂದ್ರಿಯಗಳನ್ನೆಲ್ಲ ತ್ಯಾಗ ಮಾಡಿ ಕರ್ಮೇಂದ್ರ ಕಂಟ್ರೋಲ್ ಮಾಡಿ ಕರ್ಮ ಬಿಟ್ಟ ತಾವನ್ ಮಾತ್ರ ಮೋಕ್ಷ ಆಗತ್ತಾ ಯಾಕೆ ಮನಸ್ಸಿನಲ್ಲಿ ಏನ್ ಮಾಡ್ತಾ ಇದ್ದಾನೆ ಎಲ್ಲಾ ವಿಷಯಗಳನ್ನು ಮನಸ್ಸಿನ ಮೆಲುಕು ಹಾಕ್ತಾ ಅವನು ಮಿಥ್ಯಾಚ ಇಂದ್ರಿಯಾರ್ಥ ಇಂದ್ರಿಯ ವಿಷಯಗಳನ್ನೆಲ್ಲ ಮನಸ್ಸಿನಲ್ಲಿ ಅದನ್ನು ಅನುಸಂಧಾನ ಮಾಡ್ತಾ ಇದ್ದಾನೆ ಅಂಥವನು ಮಿಥ್ಯಾಚಾರಿ ಅಂದರೆ ಮಿಥ್ಯಾಚಾರ ಅಂದ್ರೆ ಡಂಬಾಚಾರ ಇದ್ದವನು ಕಪಟಾಚಾರ ಅವನು ಬಾಹ್ಯವಾಗಿ ಕರ್ಮವನ್ನು ಬಿಟ್ಟುಕೊಟ್ಟುಕೊಂಡ್ರು ಕೂಡ ಮಾನಸಿಕವಾಗಿ ಕರ್ಮ ಮಾಡ್ತಾ ಇದ್ದಾನೆ ಆದ್ರಿಂದಾಗಿ ಅವನಿಗೆ ಸಂಸಾರ ತಪ್ಪಿದ್ದಲ್ಲ ಅವನಿಗೆ ಮೋಕ್ಷದ ಆಶೆ ಇಲ್ವೇ ಇಲ್ಲ ಹಾಗಾದ ಏನು ಮಾಡಬೇಕು ಕರ್ಮ ಮಾಡಿದರೂ ಚಿಂತೆ ಇಲ್ಲ ಎಷ್ಟು ಇಂದ್ರಿಯಾನಿ ಸಂಯ ಮನಸ್ಸ ನಿಯಮ್ಯ ಆರಭತೆ ಅರ್ಜುನ ಕರ್ಮೇಂದ್ರಿಯಂ ಕರ್ಮಯೋಗ ಅಸಕ್ತ ಸ ವಿಶಿಷ್ಯತೆ ಏನು ಮಾಡಬೇಡ ಮನಸ್ಸನ್ನು ಕಂಟ್ರೋಲ್ ಮಾಡು ಇಂದ್ರಿಯಗಳಿಂದ ನೀ ಎಲ್ಲ ಸಂಯಮನ ಮಾಡಿ ಮನಸ್ಸಿನ ಕಡಿವಾಣದಿಂದ ಇಂದ್ರಿಯ ಎಂಬ ಕುದುರೆಗಳನ್ನು ಕಂಟ್ರೋಲ್ ಮಾಡಿ ನಿನ್ನ ಹದ್ದು ಬಸ್ತಿಗೆ ಬಂದಿರತಕ್ಕಂಥ ಕರ್ಮೇಂದ್ರಿಯದಿಂದ ಕರ್ಮವನ್ನು ನೀನು ಅನುಷ್ಠಾನ ಮಾಡು ಯಾಕೆಂದರೆ ಅಸಕ್ತಃ ಯಾವುದೇ ಒಂದು ವಿಷಯದಲ್ಲಿ ಪದಾರ್ಥದಲ್ಲಿ ಆಸಕ್ತಿಯನ್ನು ಕಳ್ಕೊಂಡು ನೀನು ಕರ್ಮಾನುಷ್ಠಾನ ಮಾಡಿದರೆ ರಾಜ್ವೇಷವನ್ನು ಬಿಟ್ಟು ನೀನು ಕರ್ಮಾನುಷ್ಠಾನ ಮಾಡಿದರೆ ಕರ್ಮೆಯಿಂದಲೇ ಎಷ್ಟು ಕರ್ಮ ಮಾಡಿದರೂ ಕೂಡ ನೀನು ವಿಶಿಷ್ಟನಾಗ್ತಿ ಯಾಕೆ ನೀನು ಕರ್ಮಯೋಗಿ ಅನಿಸಿ ನೀನು ಉದ್ಧಾರ ಹಾಗಾಗಿ ಮನಸ್ಸಿನ ಮೇಲೆ ಅವಲಂಬಿತವೇ ವಿನಃ ಏನೋ ನಮಗೆ ಮೋಕ್ಷ ಸಂಸಾರ ಬಂದರವೋ ಮೋಕ್ಷ ಅಂತ ಹೊರಗಿನ ಕರ್ಮ ಬಿಟ್ಟುದರಿಂದಾಗಿ ಮಾಡಿದ್ರಿಂದಾಗಿ ಮುಖ್ಯವಾಗಿ ಅಲ್ಲ ಹಾಗಾದ್ರೆ ಏನ್ ಮಾಡ್ಬೇಕು ಇವಾಗ ಕೃಷ್ಣ ಹೇಳ್ತಾನೆ ಹಾಗಾಗಿ ನಿಯತಂಕುರು ಕರ್ಮತ್ವಂ ಕರ್ಮ ಜಾಯೋಹ್ಯ ಕರ್ಮಣ ಶರೀರ ಯಾತ್ರಾಚುಚತೆ ನ ಪ್ರಸಿದ್ಧೇದ್ ಅಕರ್ಮಣ ಹಾಗಾಗಿ ನಿಯತವಾದ ಕರ್ಮವನ್ನು ಮಾಡು ಅಂದ್ರೆ ನಿನ್ನ ವರ್ಣಕ್ಕೆ ಆಶ್ರಮ ಕುಚಿತವಾದ ಕರ್ಮವನ್ನು ಮಾಡು ಕರ್ಮ ತ್ಯಾಗಕ್ಕಿಂತ ಕರ್ಮ ಮಾಡುವುದೇ ಶ್ರೇಷ್ಠ ಯಾಕೆಂದ್ರೆ ಕರ್ಮ ತ್ಯಾಗ ಮಾಡಿದ್ರೆ ಇಹಲೋಕದಲ್ಲಿಯೂ ಕೂಡ ಬದುಕುವುದು ಕಷ್ಟ ಪರಲೋಕದಲ್ಲಿ ಏನೂ ಇಲ್ಲ ಇಹಲೋಕದಲ್ಲಿ ಬದುಕಲಿಕ್ಕಾಗಲ್ಲ ಹಾಗಾಗಿ ಕರ್ಮ ಅನಿವಾರ್ಯ ಅಲ್ರಿ ಒಂದು ಭಯ ಉಂಟಲ್ವಾ ಕರ್ಮ ಪ್ರತಿ ಬಂಧಕ ಕರ್ಮ ಎಂಬುದು ಬಂಧಕವಾಗಿದೆ ಅದು ಮೋಕ್ಷಕ್ಕೆ ಪ್ರತಿಬಂಧಕ ಅದಕ್ಕೋಸ್ಕರ ನಾನು ಮಾಡಲ್ಲ ಅಂದರೆ ಅದು ಆಗ ಹೇಳಿ ಆಯಿತು ದೇವರಿಗೋಸ್ಕರ ಮಾಡುವಾಗ ಕರ್ಮ ಎಂಬುದು ನಮಗೆ ತೊಂದರೆ ಕೊಡಲ್ಲ ದೇವರು ಬಿಟ್ಟು ಬೇರೆ ಉದ್ದೇಶದಿಂದ ಕರ್ಮ ಮಾಡಿದಾಗ ಮಾತ್ರ ತೊಂದರೆ ಆಗುತ್ತೆ ತದರ್ಥಂ ಕರ್ಮ ಕೊಂತೆಯ ಮುಕ್ತ ಸಂಘ ಸಮಾಚಾರ ಆದ್ರಿಂದಾಗಿ ಭಗವಂತನ ಪ್ರೀತಿಗೋಸ್ಕರ ಫಲದ ಆಸೆಯನ್ನು ತೊರೆದು ಫಲದ ಆಸಕ್ತಿಯನ್ನು ತೊರೆದು ನಾನು ಮಾಡಿದೆ ನನ್ನದು ಎಂಬ ಕರ್ತೃತ್ವ ಅಭಿಮಾನ ಸ್ವಾಮಿತ್ವ ಅಭಿಮಾನವನ್ನೂ ಕೂಡ ತೊರೆದು ಕರ್ಮ ಮಾಡು ಅಂತ ಕೃಷ್ಣ ಅವನಿಗೆ ಹೇಳ್ತಾ ಇದ್ದಾನೆ ಹಾಗಾಗಿ ಇಲ್ಲೆಲ್ಲ ಕರ್ಮ ಮಾಡುವುದಿಲ್ಲ ಅಂದರೆ ಕಾಮ್ಯ ಕರ್ಮ ಮಾಡುವುದಿಲ್ಲ ಋಷಿಗಳು ಇಷ್ಟೇ ಅರ್ಥವನ್ನ ಸರ್ವಾತ್ಮನ ಕರ್ಮ ಮಾಡುವುದಿಲ್ಲ ಅಂತ ಅರ್ಥ ಅದಕ್ಕೆ ಮಾಡಬಾರದು ನೀನು ಅಂತ ಇಷ್ಟು ಹೇಳಿ ಇನ್ನು ಬಹಳ ಇದೆ ನೋಡಿ ಇಲ್ಲಿ ತುಂಬ ನಮಗೆ ಅನಿಸ್ತಾ ಇದೆ ಅರ್ಜುನನು ಸಿಕ್ಕಾಪಟ್ಟಿಗೆ ಮಾಡು ಮಾಡು ಅಂತ ಹೇಳ್ತಾನೆ ಅರ್ಜುನನಿಗೆ ಅಷ್ಟು ಕರ್ಮದ ಬಗ್ಗೆ ಒತ್ತು ಕೊಟ್ಟು ಹೇಳ್ತಾನೆ ಯಾವ ದೇವತೆಗೂ ಹೇಳಿದೆ ಎಷ್ಟು ಕರ್ಮ ಅವನಿಗೆ ಹೇಳ್ತಾನೆ ಕೃಷ್ಣ ಒಬ್ಬರೇ ಆಡಿಯನ್ಸ್ ಭಗವದ್ಗೀತೆ ಉಪನ್ಯಾಸಕ್ಕೆ ಒಬ್ಬನೇ ಒಬ್ಬ ಶ್ರೋತೃ ಆದರೂ ಬಿಡಲಿಲ್ಲ ಕೃಷ್ಣ ಹೇಳಿದ ಒಬ್ಬ ಆದರೂ ಚಿಂತೆ ಇಲ್ಲ ಹೇಳ್ರಿ ಆವಾಗ ಅಷ್ಟು ಯಾಕೆ ಒತ್ತು ಕೊಟ್ಟು ಅರ್ಜುನ ಮಾಧ್ಯಮದಿಂದ ಭಗವಂತ ಹೇಳ್ತಾನಂದ್ರೆ ಅರ್ಜುನ ಯಾರು ಗೊತ್ತು ಅಂತ ಎಷ್ಟು ಸತ್ಯ ಉಪದೇಶ ಮಾಡ್ತಾನೆ ಕೃಷ್ಣ ಮಾಡು ಮಾಡು ಮಾಡು ಅಂತ ಅರ್ಜುನ ಯಾರು ಇಂದ್ರ ಇಂದ್ರನೇ ಒಂದು ಭಾಗವತನ ಹೇಳ್ತಾರೆ ಅವನನ್ನು ಸರ್ವಧರ್ಮ ಅಂತ ಕರೀತಾರೆ ಇಂದ್ರಸ್ತು ಸರ್ವಧರ್ಮ ಪೂರ್ಣ ಧರ್ಮ ಪೂರ್ಣ ಇಂದ್ರದೇವರು ಪೂರ್ಣ ಧರ್ಮವನ್ನು ಮಾಡುವರಂತ ಪ್ರಖ್ಯಾತನಾಗಿದ್ದ ಇಂದ್ರದೇವರಿಗೆ ಪೂರ್ಣ ಧರ್ಮ ಮಾಡುವರು ಅಂತ ಅಂದ್ರೆ ಯಾವ ಧರ್ಮವೂ ಬಿಡೋಲ್ಲ ಅಂತ ಇಂದ್ರನ ಅವತಾರಭೂತನಾದ ಅರ್ಜುನನು ಅವನಿಗೆ ಸಂಬಂಧಪಟ್ಟ ಧರ್ಮವನ್ನು ನಾನು ಮಾಡಲ್ಲ ಅಂದ್ರೆ ದೇವರಿಗೆ ಬಿಡ್ತಾರಾ ನೀನು ಪೂರ್ಣ ಧರ್ಮ ಇದು ಪದ್ವಾಚ್ಯ ಭಾಗವತ ತಾತ್ರು ಹೇಳ್ತಾರೆ ಇಂದ್ರ ದೇವರು ಪೂರ್ಣ ಧರ್ಮ ಅಂತ ಪೂರ್ಣ ಧರ್ಮ ಆದವನು ಸರ್ವಧರ್ಮವನ್ನು ಮಾಡಬೇಕವನು ಎಲ್ಲಾ ಧರ್ಮ ಅಂದ್ರೆ ಅವನಿಗೆ ಯೋಗ್ಯವಾದ ಎಲ್ಲ ಧರ್ಮವನ್ನು ಮಾಡಬೇಕು ಅವರು ಪೂರ್ಣ ಧರ್ಮ ಅನ್ನಿಸ್ಕೊಂಡವ ಇಂದ್ರದೇವರ ಅವತಾರ ಅರ್ಜುನನಿಗೆ ಅದಕ್ಕೆ ಅವನಿಗೆ ಧರ್ಮ ಬಿಟ್ಟು ಕೂತ್ಕೊಳ್ಳೋದು ದೇವರಿಗೆ ಎಷ್ಟು ಇಷ್ಟವಾಗಿಲ್ಲ ಅದಕ್ಕೆ ನಿನಗೆ ಯೋಗ್ಯವಾದ ಎಲ್ಲ ಧರ್ಮವನ್ನು ನೀನು ಮಾಡಿ ನಿನ್ನ ಹೆಸರನ್ನು ಸಾರ್ಥಕಪಡಿಸ್ಕೋ ಎಂಬ ಅಭಿಪ್ರಾಯದಿಂದಲೇ ಮತ್ತೆ ಮಾಡು ಧರ್ಮ ಮಾಡು ಮಾಡು ಮಾಡು ಅಂತ ಭಗವಂತ ಹೇಳ್ತಾನೆ ಇನ್ನೀಗ ಒಂದು ವಿಷಯ ಏನಾಗಿದೆ ಅಂದರೆ ಒಂದು ಜಗಚ್ಕ್ರ ಹೇಳ್ತಾರೆ ಈ ಜಗಚ್ಚಕ್ರದಲ್ಲಿ ಜಗಚ್ಚಕ್ರ ತಿರುಗಬೇಕಾದ್ರೆ ರನ್ನಾಗಬೇಕಾದ್ರೆ ಅಲ್ಲಿ ಏನಾಗಬೇಕು ಮೂಲಭೂತವಾಗಿ ಪ್ರತಿಯೊಬ್ಬರು ತಮ್ಮ ತಮ್ಮ ಕರ್ತವ್ಯ ಕರ್ಮವನ್ನು ಮಾಡಬೇಕು ಒಬ್ಬ ಕರ್ಮವನ್ನು ಬಿಟ್ಟಂದ್ರೆ ಜಗಚ್ಚಕ್ರ ನಿಂತಿಬಿಡತ್ತೆ ಜಗಚ್ಚಕ್ರ ನಿಲ್ಲಿಸಿದ ಪಾಪಕ್ಕೆ ಭಾಗಿಯಾಗ್ತಾನೆ ಅಂತ ಹೇಳ್ತಾನೆ ಏನದು ಜಗಚ್ಚಕ್ರ ಆ ಜಗಚ್ಚಕ್ರದಿಂದ ಮಾಡಲಿಲ್ಲ ಅಂದ್ರೆ ಏನು ತೊಂದರೆ ಆ ಜಗತ್ ಚಕ್ರ ಹೇಗೆ ಒಂದಾದ್ರ ಮೇಲೆ ಒಂದಕ್ಕೊಂದು ಸಂಬಂಧ ಇದೆ ಅದನ್ನೆಲ್ಲವುದನ್ನು ನಾಳೆ ನಾನು ನಾನು ಹೇಳ್ತಾ ಇವತ್ತಿನ ಉಪನ್ಯಾಸ ಮಾಡಿಕೊಂಡು ಕೃಷ್ಣ